ಸಹೃದರಿಗೆಲ್ಲ ನಮಸ್ಕಾರ ಪರಮ ಪೂಜ್ಯ ಡಿ ವಿ ಜಿ ಅವರ ಸ್ಮರಣೆಯ ಅವಕಾಶ ಮತ್ತೊಮ್ಮೆ ನಾನು ದರೆತಿರುವುದು ನನ್ನ ಪರಮಭಾಗ್ಯ ಅಂದ್ಕೊಂಡಿದ್ದೇನೆ ಅಂತಹ ಪ್ರಾತಸ್ಮರಣೀಯರನ್ನು ಎಷ್ಟು ನೆನೆಸ್ತೇವೋ ಅಷ್ಟು ನಮ್ಗೆ ಒಳ್ಳೆಯದಾಗ್ತದೆ ಒಂದೊಂದು ಸಲ ಅನಿಸುತ್ತೆ ಒಬ್ಬ ವ್ಯಕ್ತಿ ಇನ್ಫ್ಲೂಯೆನ್ಸ್ ಝೋನ್ ಆಫ್ ಇನ್ಫ್ಲೂಯೆನ್ಸ್ ಅಂತ ಕರಿತೀವಿ ಅವನ ಪ್ರಭಾವ ವಲಯ ಎಷ್ಟು ದೊಡ್ಡದಾಗಿರ್ತದೆ ಅಂತ ಕೆಲವರು ಬದುಕಿದ್ದಾಗ ಪಕ್ಕದಲ್ಲಿರೋರಿಗೆ ಗೊತ್ತಿರಲ್ಲ ಇನ್ನು ಕೆಲವರು ಜೊತೆಗಿದ್ದವ್ರ ಮೇಲೆ ಪ್ರಭಾವ ಬೀರ್ತಾರೆ ಇನ್ನು ಕೆಲವರು ಪ್ರಭಾವ ಇನ್ನೂ ಸ್ವಲ್ಪ ವಿಸ್ತಾರ ಆಗ್ತಾ ಹೋಗ್ತದೆ ಜನಮಾನಸದ ಮೇಲೆ ಬೀಳ್ತದೆ ಇನ್ನು ಕೆಲವರು ಕಾಣೆಯಾದರೂ ಭೌತಿಕವಾಗಿ ಅವರ ಪ್ರಭಾವ ನಮ್ಮ ಮೇಲೆ ಆಗ್ತಾ ಇರುತ್ತೆ ಇನ್ನು ಕೆಲವ್ರದ್ದು ವಿಶೇಷ ಅಂದರೆ ಅವರು ಗತಿಸಿ ಕೆಲವು ವರ್ಷಗಳ ಮೇಲೆ ಪ್ರಭಾವ ಹೆಚ್ಚಾಗ್ತಾ ಹೋಗ್ತದೆ ಕಮ್ಮಿ ಆಗೋದಿಲ್ಲ ಭಾಳ ಅಪರೂಪದ ವಸ್ತು ಇದು ಅಂಥ ಅಪರೂಪದ ಸಾಲಿಗೆ ಸೇರಿದಂಥ ಅವರು ಅವರು ಸಾಹಿತ್ಯವನ್ನು ಯಾರಾದರೂ ಗಮನಿಸಿದರೆ ನಾನು ಹಿಂದಕ್ಕೊಂದು ಸಲ ಹೇಳಿದ್ದೆ ವೇದವ್ಯಾಸರು ಎಷ್ಟು ದೊಡ್ಡ ಗುರುಗಳು ಅಂತ ಗುರುಗಳು ಯಾಕೆ ಅಂದರೆ ಶಿಷ್ಯರ ಶಕ್ತಿಯನ್ನು ಅರ್ಥ ಮಾಡ್ಕೊಂಡಿದ್ದವರು ಯಾರು ಒಳ್ಳೆಯ ಗುರುಗಳು ಅಂದರೆ ಶಿಷ್ಯರ ಶಕ್ತಿಯನ್ನು ಅರ್ಥ ಮಾಡ್ಕೊಂಡಿದ್ದಾರೋ ಅವ್ರು ಒಳ್ಳೆಯ ಗುರುಗಳು ಸಾಮಾನ್ಯವಾಗಿ ನಾವು ಶಿಕ್ಷಕರು ನಮ್ಮ ಶಕ್ತಿಯನ್ನು ತೋರಿಸ್ತಾ ಹೋಗ್ಬಿಡ್ತೇವೆ ವಿದ್ಯಾರ್ಥಿಗಳ ಶಕ್ತಿಯನ್ನು ಅರ್ಥ ಮಾಡ್ಕೊಳ್ಳದೆ ಹೋದರೆ ಸರಿಯಾಗೋದಿಲ್ಲ ಅದಕ್ಕೆ ಮೂರು ಥರದ ಶಿಷ್ಯರನ್ನು ಗುರುತಿಸಿಕೊಂಡು ವೇದವ್ಯಾಸರು ಪಾಠ ಮಾಡಿದರು ಅಂತ ಯಾರು ಗಟ್ಟಿಯಾಗಿದ್ದಾರೋ ವೇದಶಾಸ್ತ್ರಗಳನ್ನು ಅರ್ಥ ಮಾಡಿಕೊಂಡಿದ್ದಾರೋ ಅಂಥವರು ಶ್ರೇಷ್ಠರು ಅವರಿಗೆ ನಾರಿ ಕೇಳು ಫಲ ಅಂತ ಕೊಡೋರು ನಾರಿ ಕೇಳು ಫಲ ಅಂದರೆ ತೆಂಗಿನಕಾಯಿ ತೆಂಗಿನಕಾಯಿ ಕಷ್ಟ ನಾರೆಲ್ಲ ಕಿತ್ತಿ ಒಡೆದು ಮೇಲೆ ಕೊಬ್ಬರಿ ಹೆರ್ಕೊಂಡಾಗ ಕೊಬ್ಬರಿ ಸಿಗುತ್ತೆ ಕಷ್ಟ ಪಡೋಕ್ಕೆ ತಯಾರಿರಬೇಕು ಅಂಥ ಶಿಷ್ಯರಿಗೆ ನಾರಿ ಕೇಳು ಫಲ ಅಂತ ಗಟ್ಟಿಯಾಗಿದ್ದವರು ವೇದ ಓದಲಿ ಉಪನಿಷತ್ತು ಓದಲಿ ಅಂತ ಆಗದೆ ಇದ್ದವ್ರಿಗೇನು ಮಾಡೋದು ಮೊದಲನೇ ಇದ್ದು ಎರಡನೇದ್ದು ಸ್ಮೃತಿ ಯಾರು ಸ್ವಲ್ಪ ಪ್ರಯತ್ನ ಮಾಡ್ತಾರೆ ಮಾಡಬೇಕು ಅಂತ ಆಸೆ ಇದೆ ಸ್ವಲ್ಪ ಶಕ್ತಿಯೂ ಇದೆ ಆದರೆ ಮೊದಲಿನವರು ಅಷ್ಟಲ್ಲ ಮಧ್ಯಮಾಧಿಕಾರಿಗಳು ಅಂತ ಹೆಸರು ಮಧ್ಯಮಾಧಿಕಾರಿಗಳಿಗೇನು ಕೊಡಬೇಕು ಅಂದರೆ ಕದಳಿ ಫಲ ಅಂತ ಬಾಳೆಹಣ್ಣು ಬಾಳೆಹಣ್ಣು ತುಂಬ ಸುಲಭ ಆದರೆ ಸಿಪ್ಪೆಯಾದರೂ ತೆಗಿಬೇಕಲ್ಲ ಹಾಗೆ ತಿನ್ನೋಕ್ಕಂತೂ ಆಗೋಲ್ಲ ಅಷ್ಟಾದರೂ ಪ್ರಯತ್ನ ಮಾಡಬೇಕು ಆಗತ್ತೆ ಅಂತ ಇನ್ನು ಕೆಲವರು ಇರ್ತಾರೆ ಕಲೀಬೇಕು ಅಂತ ಆಸೆ ಇದೆ ಶಕ್ತಿ ಏನೂ ಇಲ್ಲ ಅವರಿಗೆ ತುಂಬ ಆಸೆ ಏನೂ ಇದೆ ಅವ್ರನ್ನೂ ಬಿಡೋ ಹಾಗಿಲ್ಲ ಅದಕ್ಕೆ ಪುರಾಣಗಳನ್ನು ಕೊಟ್ಟರು ಅಂತ ಶ್ರುತಿ ಸ್ಮೃತಿ ಪುರಾಣ ಅವ್ರಿಗೆ ಕನಿಷ್ಠ ಅಧಿಕಾರಿಗಳು ಅಂತ ಹೆಸ್ರು ಅವ್ರಿಗೆ ಯಾವ ಫಲ ಕೊಟ್ಟರು ಅಂದರೆ ದ್ರಾಕ್ಷಾಫಲ ಅಂತ ಬಹುಶಃ ಸೀಡ್ಲೆಸ್ ದ್ರಾಕ್ಷಿನೇ ಇರಬೇಕದು ಸೀಡ್ ಕೂಡ ತೆಗಿಯೋ ಚಿಂತೆ ಇಲ್ಲ ಹಾಗೆ ಶಿಷ್ಯರನ್ನ ಮನಸ್ಸಲ್ಲಿ ಇಟ್ಕೊಂಡು ಮಾಡಿದಂಥ ವೇದ ವ್ಯಾಸರಿ ಹಾಗೆ ನಾನು ಯಾವಾಗಲೂ ನಮ್ಮ ಡಿ ವಿ ಆಧುನಿಕ ಋಷಿಗಳಂತೆ ಕರಿತೀನಿ ಅವರು ಋಷಿಗಳೇ ಅವರು ನಮ್ಮ ಶಕ್ತಿ ಗೊತ್ತು ಅವ್ರಿಗೆ ಹೇಗಿದೆ ಅಂತ ಹೇಳಿ ಯಾರಿಗೆ ಬೇಕೋ ಸಾಮರ್ಥ್ಯದ ತೊಗೊಳ್ಳಿ ಅವು ದೊಡ್ಡ ದೊಡ್ಡದಿದೆ ಮಧ್ಯಮಾಧಿಕಾರಿಗಳಿಗೂ ಇದೆ ಇನ್ನು ಕೆಲವು ಸುಮತ್ ಗದ್ಯವನ್ನು ಓದ್ಕೊಂಡು ಹೋಗೋಣ ಕಷ್ಟವಾದದ್ದು ಬೇಡ ಹಳೆಗನ್ನಡ ಬೇಡ ಸಿಂಪಲ್ಲಾಗಿ ಓದ್ಕೊಂಡು ಹೋಗೋಣ ಗದ್ಯವಾಗಿರಬೇಕು ಅಂದರೆ ಜ್ಞಾಪಕ ಚಿತ್ರಶಾಲೆಯನ್ನು ಕೊಟ್ಟಿದ್ದಾರೆ ಎಷ್ಟು ಸುಲಭವಾಗಿದೆ ಅಂದರೆ ಯಾರಾದರೂ ಮನೆಯಲ್ಲಿ ಕೂತ್ಕೊಂಡು ಓದಬಹುದು ಓದಿದರೆ ನಾನು ಹೇಳ್ತೀನಿ ಎಷ್ಟೊಂದು ಸಲ ತಮಾಷೆ ಆದದ್ದು ಉಂಟು ನನಗೆ ರವೀಂದ್ರನಾಥ್ ಟ್ಯಾಗೋರ್ ಗೀತಾಂಜಲಿ ಬಗ್ಗೆ ಅದನ್ನು ಬರೆದಂಥ ಏಡ್ಸ್ ಬರೀತಾನೆ ಮುನ್ನುಡಿ ಬರೆದಂಥ ಏಡ್ಸ್ ಹೇಳ್ತಾನೆ ನಾನು ಇಂಗ್ಲೆಂಡಲ್ಲಿ ಗೀತಾಂಜಲಿ ಇಟ್ಕೊಂಡು ಓಡಾಡ್ತಾ ಇದ್ದೆ ಅನುವಾದ ಟ್ಯಾಗೋರೇ ಮಾಡಿಕೊಟ್ರು ಬೆಂಗಾಲಿಯಲ್ಲಿ ಬರೆದಂಥ ಗೀತಾಂಜಲಿಯನ್ನು ಇಂಗ್ಲೀಷಿಗೆ ಅನುವಾದ ಮಾಡಿ ಟ್ಯಾಗೋರ್ ಕೊಟ್ಟರೆ ಅವನು ಹೇಳ್ಸಾಳ್ತಾನೆ ಐ ವಾಸ್ ಕೇರ್ಡ್ ಆಫ್ ಕ್ಯಾರಿಯಂಗ್ ದಿಸ್ ಬುಕ್ ವಿತ್ ಮೀ ಇನ್ ದ ಟ್ರಾಮ್ಸ್ ಅಂಡ್ ದ ಟ್ರೈನ್ಸ್ ಆ್ಯಂಡ್ ಬಸ್ಸಸ್ ಅಂತ ಯಾಕೆ ಹೆದರಿಕೆ ಆಗ್ತಿತ್ತು ಅಂದರೆ ಆ ಪುಸ್ತಕ ಓದೋದನ್ನು ಗೊತ್ತಿಲ್ಲದ ಕಣ್ಣಲ್ಲಿ ನೀರು ಬರ್ತಾಯಿತ್ತು ಜನ ನಾನು ಎಲ್ಲಿ ಮೂರ್ಖ ಅನ್ಕೋತಾರೋ ಅಂತ ಹೇಳಿ ಪುಸ್ತಕ ಮುಚ್ಚಿಡ್ತಿದ್ದೆ ಬಸ್ಸಲ್ಲಿ ಅಂತ ಹಾಗೇ ಹೃದಯಕ್ಕೆ ಮುಟ್ಟುವಂಥ ಚಿತ್ರ ಇರುವಂಥದ್ದು ಜ್ಞಾಪಕ ಚಿತ್ರ ಮೇಲೆಯಲ್ಲಿ ಇದನ್ನು ಅದಕ್ಕೆ ಹೇಳ್ತೀನಲ್ಲ ಹಿರಿಯರನ್ನು ಜ್ಞಾನಿಗಳನ್ನು ಎಷ್ಟು ನೆನೆಸ್ಕೊಳ್ತೇವೋ ಅಷ್ಟು ನಮ್ಮ ಹೃದಯ ವಿಸ್ತಾರ ಆಗ್ತದೆ ನಾವು ತುಂಬ ಸ್ವಾರ್ಥಿಗಳಾಗೇ ವಿಚಾರ ಮಾಡೋಣ ನಮ್ಮ ಒಳ್ಳೆಯದಕ್ಕಾದರೂ ಇಂಥ ಪುಸ್ತಕಗಳನ್ನು ಓದಬೇಕು ಮತ್ತೊಬ್ಬರಿಗೋಸ್ಕರ ಅಲ್ಲ ನಮ್ಮ ಜ್ಞಾನದ ಕೊರತೆಯನ್ನು ಅರಿವನ್ನು ಮೂಡಿಸಿ ಅಹಂಕಾರ ತಲೆ ಎತ್ತದಂತೆ ನೋಡಿಕೊಳ್ಳುವಂಥವ್ರು ಹಿರಿಯರು ಅವ್ರನ್ನ ಗಮನಿಸಿದಾಗ ಅನಿಸುತ್ತೆ ನಮಗೇನೂ ಗೊತ್ತಿಲ್ಲ ಅಂತ ಹಿಮಾಲಯದ ಮುಂದೆ ನಿಂತಾಗಲೇ ನಾವು ಎಷ್ಟು ಸಣ್ಣವರು ಅಂತ ಅರ್ಥ ಆಗೋದು ನಮಗೆ ಅಷ್ಟಲ್ಲದೆ ಹಿಮಾಲಯದ ಒಳ್ಳೆಯ ಗುಣ ಅಂದರೆ ನಾವು ಎಷ್ಟು ಸಣ್ಣವರು ಅಂತ ಅನಿಸೋ ಜೊತೆಗೆ ಪ್ರಚೋದನೆ ಕೂಡ ಕೊಡ್ತದೆ ಮೇಲೆ ಹತ್ತು ಅಂತ ಹೇಳಿ ಅಂಥ ಮಹಾನ್ ಪರ್ವತ ಡಿ ನಮ್ಮ ಕೊರತೆಗಳನ್ನು ನಮ್ಮ ಅರಿವಿಗೆ ತರುತ್ತಲೇ ನಮ್ಮನ್ನು ಹೊಸ ಎತ್ತರಕ್ಕೆ ಹೊಸ ದರ್ಶನಕ್ಕೆ ಪ್ರಚೋದಿಸುವಂಥ ಮಹಾಶಕ್ತಿ ಡಿ ವಿ ಗುಂಡಪ್ಪನವರು ಇವ್ರದ್ದು ಭೀಮಶಕ್ತಿ ಆ ಭೀಮಶಕ್ತಿಗೆ ಸಿಗಲಾರದ್ದು ಯಾವುದು ಇಲ್ವೇನೋ ಅನಿಸ್ಬಿಡುತ್ತೆ ಎಲ್ಲವನ್ನೂ ಸ್ವಹ ಆಗಿಬಿಡುತ್ತೆ ಭೀಮಶಕ್ತಿಗೆ ಎಂಥಾದವ್ರೂ ಸಿಕ್ಕೊಂಬಿಡುತ್ತೆ ನೋಡಿ ಅವರು ಮಾಡಿದಂಥ ಕ್ಷೇತ್ರ ಸಾಹಿತ್ಯದಲ್ಲಿ ಸಂಗೀತದಲ್ಲಿ ರಾಜಕೀಯದಲ್ಲಿ ತತ್ವಜ್ಞಾನ ಸಮಾಜಸೇವೆ ಪತ್ರಿಕಾ ಕಾರ್ಯ ಎಲ್ಲದರಲ್ಲೂ ಕೂಡ ಉನ್ನತಿಯನ್ನು ಶಿಖರವನ್ನು ಕಂಡಂಥವ್ರು ಡಿ ಆ ಉನ್ನತಿಗೆ ಶಿಖರಕ್ಕೆ ಹೋದಾಗ ಜನ ಸಂಪರ್ಕ ಬಂದಿದೆ ಅವರಿಗೆ ಎಷ್ಟು ಜನ ಸಂಪರ್ಕ ಬಂದಿದೆ ಹೀಗಾಗಿ ಸಂಪರ್ಕ ಎಲ್ಲ ತಗೊಂಡಂಥ ವ್ಯಕ್ತಿ ಡಿ ವಿ ಮನಸ್ಸನ್ನು ಅರ್ಥ ಮಾಡ್ಕೋಬೇಕು ನಾವೀಗ ಅಷ್ಟು ಜನರನ್ನು ನೋಡಿದಂಥವ್ರು ಎಲ್ಲರನ್ನೂ ಸಹೃದಯದಿಂದಲೇ ಕಂಡಿದ್ದಾರೆ ಅದು ಭಾಳ ಮುಖ್ಯ ಸಾಮಾನ್ಯವಾಗಿ ನಾವು ಮತ್ತೊಬ್ಬರ ಬಗ್ಗೆ ಹುಡುಕಬೇಕಾದರೆ ಅವರ ತೊಂದರೆಗಳು ಅವರಲ್ಲಿರುವಂಥ ದೋಷಗಳು ಬೇಗ ಕಂಡುಬಿಡುತ್ತೆ ನಮಗೆ ಅವ್ರು ಒಳ್ಳೆಯದನ್ನು ಕಂಡುಕೋಬೇಕಾದ್ರೆ ನಮ್ಮ ಹೃದಯದಲ್ಲಿ ಸಹೃದೇ ಬೇಕಾಗುತ್ತೆ ಅದನ್ನು ಡಿ ವಿ ಜಿ ಎಸ್ ಚೆನ್ನಾಗಿ ಹುಡುಕಿದ್ದಾರೆ ಸಾಮಾನ್ಯರಿಂದ ಹಿಡ್ಕೊಂಡು ದೊಡ್ಡವ್ರವರೆಗೂ ಅವ್ರ ಮನಸ್ಸನ್ನು ಸಹೃದಯದಿಂದಲೇ ನೋಡಿದ್ದಾರೆ ನೋಡಿ ಅವರ ಗುಣವಿಶೇಷಗಳನ್ನು ದಾಖಲೆ ಮಾಡಿದ್ದಾರಲ್ಲ ಇದೊಂದು ಅಪೂರ್ವವಾದಂಥ ವಿಷಯ ಈ ವ್ಯಕ್ತಿ ಚಿತ್ರಗಳ ನೆನಪಿನ ಮೆರವಣಿಗೆ ಅಂತ ಕರಿತೇನೆ ನಾನು ಇದನ್ನು ನೆನಪಿನ ಮೆರವಣಿಗೆ ಇದು ವ್ಯಕ್ತಿ ಚಿತ್ರಗಳ ನೆನಪಿನ ಮೆರವಣಿಗೆ ಈ ಜ್ಞಾಪಕ ಚಿತ್ರಶಾಲೆ ಹೆಸರಷ್ಟು ಚೆನ್ನಾಗಿದೆ ನೋಡಿ ಅದು ಜ್ಞಾಪಕ ಚಿತ್ರಶಾಲೆ ನೆನೆಸಿಕೊಂಡಂಥ ಚಿತ್ರಶಾಲೆ ಅದು ನೆನಪುಗಳು ನಮಗೆಲ್ಲರಿಗೂ ಇದೆ ನೆನಪುಗಳು ನಾವು ಕಂಡಿದ್ದೇವೆ ಬೇಕಾದ್ಸೋದು ದೊಡ್ಡವ್ರನ್ನ ಕಂಡಿದ್ದೇವೆ ಸಣ್ಣವ್ರನ್ನ ಕಂಡಿದ್ದೇವೆ ಇವಾಗ ಹೇಳ್ತಾರೆ ಈ ಪುಸ್ತಕದಲ್ಲಿ ಯಾರ್ಯಾರಿದ್ದಾರೆ ಅಂತ ಚಿತ್ರಗಳು ಯಾರ್ಯಾರ್ದಿದೆ ಅಂದರೆ ಇಲ್ಲಿ ಉಪಾಧ್ಯಾಯರಿದ್ದಾರೆ ವೈದ್ಯರಿದ್ದಾರೆ ವಕೀಲರಿದ್ದಾರೆ ಅಧಿಕಾರಿಗಳಿದ್ದಾರೆ ಕಾಂಟ್ರಾಕ್ಟರುಗಳಿದ್ದಾರೆ ಸಾಹಿತಿಗಳು ಸಜ್ಜನರು ಸಾರ್ವಜನಿಕರು ಇವರು ಒಂದೊಂದು ಗೋಷ್ಠಿಯೇ ನೆರೆದಿದೆ ಇಲ್ಲಿ ಅಂತ ಮುನ್ನುಡಿಯಲ್ಲಿ ಬರೀತಾರೆ ಈ ಚಿತ್ರಗಳು ಒಂದು ಭಾಳ ಸ್ಪಷ್ಟವಾಗಿ ಹಾಮಾನಾಯಕರು ಬರೀಬೇಕಾದ್ರೆ ಬರೀತಾ ಇರ್ತಾರೆ ಬಗ್ಗೆ ಈ ಚಿತ್ರಗಳು ಈ ಮಹನೀಯರ ಜೀವನ ಚಿತ್ರಗಳಲ್ಲ ಬಯೋಗ್ರಫೀಸ್ ಅಲ್ಲ ಯಾರ್ದು ವ್ಯಕ್ತಿ ಚಿತ್ರ ಪೂರ್ತಿ ಜೀವನ ಚರಿತ್ರೆ ಬರೆದಿಲ್ಲ ಅವರು ಅವರ ಮುಖಗಳ ಪಾರ್ಶ್ವರೇಖೆಗಳು ಮಾತ್ರ ಡಿ ವಿ ಜಿ ಮಾತು ನೋಡಿ ನೋಡಿದ ಅವ್ರ ಮುಖಗಳ ಪಾರ್ಶ್ವರೇಖೆಗಳು ಮಾತ್ರ ರೂಪರೇಖೆಗಳು ಮಾತ್ರ ಔಟ್ಲೈನ್ಸ್ ಮಾತ್ರ ಕೊಟ್ಟಿದ್ದೇನೆ ಪೂರ್ತಿ ಜೀವನ ಚಿತ್ರ ಕೊಟ್ಟಿಲ್ಲ ಉದ್ದೇಶ ಯಾಕಪ್ಪ ಅಂದರೆ ಯಾವ ಒಂದು ಘನ ಉದ್ದೇಶ ಒಂದು ಪುರುಷಾರ್ಥ ಇವರ ಬಾಳನ್ನು ನಡೆಸಿತು ಎಂಬುದೇ ಇಲ್ಲಿ ಮುಖ್ಯವಾಗುತ್ತದೆ ಯಾವ ಗುಣಶೀಲಗಳಿಂದ ಈ ಮಹನೀಯರು ಸ್ಮರಣೀಯರಾಗಿದ್ದಾರೆ ಎಂದು ತೋರಿಸುವುದೇ ಈ ಚಿತ್ರಗಳ ಗುರಿ ಡಿ ಸ್ಪಷ್ಟವಾಗಿ ಹೇಳ್ತಾರೆ ನೋಡಿ ಉದ್ದೇಶ ಯಾಕಪ್ಪ ಚಿತ್ರ ಬರದೆ ಅಂತಂದರೆ ಈ ಯಾವ ಗುಣಶೀಲಗಳಿಂದ ಮನುಷ್ಯರು ದೊಡ್ಡವರಾದರೂ ಅದನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ಒಂದು ವಿಷಯವನ್ನು ಮೊದಲಿಗೆ ಹೇಳ್ತಾರೆ ಇತಿಹಾಸ ಅನ್ನುವಂಥದ್ದು ನಮ್ಮ ಮಾನವ ಜನಾಂಗಕ್ಕೆ ಹೊಸದಾಗಿ ಬಂದಂಥದ್ದು ಅಂತ ಇತಿಹಾಸ ಹಿಸ್ಟ್ರಿ ಅಂತೇನಂತೀವಿ ಅದು ಹೊಸದಾಗಿ ಬಂದಂಥದ್ದು ಈ ದೇಶ ಚರಿತ್ರೆ ಆಗಲಿ ವ್ಯಕ್ತಿ ಚರಿತ್ರೆ ಪ್ರಪಂಚಕ್ಕೆ ತುಂಬ ಹೊಸದಾಗಿ ಬಂದಿರುವಂಥದ್ದು ಸುಮಾರು ಎರಡು ವರ್ಷಗಳ ಈಚೆಂದು ಇತಿಹಾಸವನ್ನು ಹುಡುಕೊಂಡು ಹೋದರೆ ದೇಶದಲ್ಲಿ ಸುಮಾರು ಕ್ರಿಸ್ತಪೂರ್ವ ನಾನ್ನೂರ ಎಂಬತ್ತೈದರ ಹೊತ್ತಿಗೆ ಒಬ್ಬ ಹೀರೋಡೋಟಸ್ ಅನ್ನುವಂಥ ಮನುಷ್ಯ ಪುರಾಣಗಳನ್ನು ಬರೆದ ತನಗನಿಸಿದಂಥ ವ್ಯಕ್ತಿಗಳನ್ನು ನೋಡಿ ಒಂದು ಚಿತ್ರ ಬರೆದ ಇದು ನಮ್ಮ ಇತಿಹಾಸ ಅಂದ್ಬರದ ನಾನ್ನೂರ ಎಂಬತ್ತೈದು ಕ್ರಿಸ್ತಪೂರ್ವ ಅದನ್ನು ಮೊದಲನೇ ಇತಿಹಾಸದ ದಾಖಲೆ ಅಂತ ತಿಳಿದವ್ರು ಒಪ್ಕೋತಾರೆ ಅದನ್ನು ಡಿ ವಿ ಜಿ ಹೇಳ್ಕೋತಾರೆ ಹೇಳಿಬಿಟ್ಟು ಈ ಕಥೆ ಇದೆ ಅಂತ ಹೇಳ್ತಾರಲ್ಲ ಹೀರೋಡೋಟಸ್ ಬರೆದ ಮೇಲೆ ಏನಾಯಿತು ಜನಕ್ಕೆ ಇದೊಂದು ಪ್ರಕಾರ ಇದೆಯಲ್ಲ ಬರೆಯೋವಂಥದ್ದು ಇತಿಹಾಸ ಅಂಥೇಳಿ ಬರೆಯೋಕ್ಕೆ ಶುರು ಮಾಡಿದರು ಹೊಸದಾಗಿ ಬಂದಾಗ ತುಂಬ ಉತ್ಸಾಹ ಇರುತ್ತೆ ತುಂಬ ಉತ್ಸಾಹದಿಂದ ಜನ ಬರೆಯೋಕ್ಕೆ ಶುರು ಮಾಡಿದ್ರು ಇತಿಹಾಸ ಬರೆಯೋಕ್ಕೆ ಶುರು ಮಾಡಿದಾಗ ಏನಾಯಿತು ಅಂತಂದರೆ ವಸ್ತು ಕಮ್ಮಿ ಆಯಿತು ಉತ್ಸಾಹ ಜಾಸ್ತಿ ಆಯಿತು ಉತ್ಸಾಹದಿಂದ ಬರೀಬೇಕು ಅಂತ ಹೊರಟಾಗ ವಸ್ತುಸ್ಥಿತಿ ಇಲ್ಲದೆ ಹೋದಾಗ ಬರದ್ರೆ ಏನಾಗುತ್ತೆ ಅಂದರೆ ಕಲ್ಪನೆ ಜಾಸ್ತಿ ಆಗಿಬಿಡುತ್ತೆ ಅದು ಕೇಳ್ತಾರೆ ಅವರು ಈ ವಾಸ್ತವಿಕ ಸಂಗತಿಗಳನ್ನು ಬರೆಯುವಾಗ ವಾಸ್ತವ ಎಷ್ಟು ಕಲ್ಪನೆಯಷ್ಟು ಗೊತ್ತಾಗದಂಗಾಯಿತು ಅಂತ ಈಗ ಒಂದು ತಿಂಗಳ ಕೆಳಗೆ ನಾನು ಲಂಡನ್ನಲ್ಲಿದ್ದಾಗ ಒಂದು ತಮಾಷೆ ಆಯಿತು ಈ ಡ್ಯಾನ್ ಬ್ರೌನ್ ಅನ್ನುವಂಥವನು ಪುಸ್ತಕ ಬರೆದಿದ್ದಾನೆ ಭಾಳ ಫೇಮಸ್ ಆಗಿಬಿಟ್ಟಿದೆ ಈಗ ಡಾಬಿನ್ಸಿ ಕೋಡ್ ಅಂತ ಒಂದು ಏಂಜಲ್ಸ್ ಆ್ಯಂಡ್ ಡೆಮನ್ಸ್ ಅಂತ ಪುಸ್ತಕ ಅದರಲ್ಲಿ ಬರೀತಾನೆ ಹೇಗಾಯಿತು ಚರ್ಚ್ ಹ್ಯಾ ಬಳ್ಕೊಂಡು ಬಂತು ಅಂಥೇಳಿ ನೀವು ಆ ಪುಸ್ತಕ ಕೈಲಿ ಹಿಡ್ಕೊಂಡು ಇದಕ್ಕೆ ಹೋದರೆ ವ್ಯಾಟಿಕನ್ಗೆ ಹೋದರೆ ವ್ಯಾಟಿಕನ್ ಮ್ಯಾಪ್ ಕೊಟ್ಟಂಗೆ ಕೊಟ್ಟಿದ್ದಾನ ಅವನು ಕಥೆ ನಡೆದದ್ದು ಹೀಗೆ ಕಥೆ ನಡೆದದ್ದು ಹೀಗೆ ಅಂತ ಎಷ್ಟು ಆಘಾಸ್ ಅಭ್ಯಾಸ ಆಗಿಬಿಡುತ್ತೆ ನಮಗೆ ಅದು ಅದು ಸತ್ಯನೇ ಇರಬೇಕು ಅನಿಸುತ್ತೆ ಅದು ಹೀಗೆ ಇರಬೇಕು ಅವನು ಬರೀತಾನೆ ಎಡಗಡೆ ರೂಮ್ ಬರುತ್ತೆ ಅದಿಲ್ಲದೆ ಮೇಲೆ ಪೋಪ್ ರೂಮ್ ಇದೆ ಅದು ಹಾಗೆ ಇದೆ ಅದು ಇಲ್ಲಂತಲ್ಲ ಹಾಗೆ ಇದೆ ಅಂದರೆ ಆ ವಸ್ತುಗಳನ್ನು ತೋರಿಸ್ತಾ ತೋರಿಸ್ತಾ ಆ ಕಥೆ ಕೂಡ ಸತ್ಯ ಅನ್ನಿಸುತ್ತ ಭ್ರಮೆ ಬಂದ್ಬಿಡುತ್ತೆ ಅದು ಕಥೆ ಅದು ಅಂದರೆ ಕೆಲ ಹೇಳ್ತಿದ್ರು ಇಲ್ಲಿ ಸತ್ಯ ಇರೋದು ಯಾವಾಗ ಕಥೆ ಬರೋದು ಯಾವಾಗ ಗೊತ್ತೇ ಆಗೋದಿಲ್ಲ ನಮಗೆ ಅಂತ ಹಾಗೆ ಕೆಲವು ಉತ್ಸಾಹದಿಂದ ಚರಿತ್ರೆಗಳನ್ನು ಬರೆಯೋಕ್ಕೆ ಶುರು ಮಾಡಿದಾಗ ಅದರಲ್ಲಿ ಉತ್ಸಾಹ ಎಷ್ಟಿತ್ತೋ ವಸ್ತು ಎಷ್ಟಿತ್ತೋ ಗೊತ್ತಾಗೋದಿಲ್ಲ ಅಂತ ಅದಕ್ಕೊಂದು ಪ್ರಶ್ನೆ ಹೇಳ್ತಾರೆ ಡಿ ವಿ ಜಿ ನಮಗೆಲ್ಲ ಗೊತ್ತಿದೆ ಈಗ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆಲ್ಲ ಎಷ್ಟು ತೊಂದರೆ ಆಗ್ತಾಯಿದೆ ಟೆಕ್ಸ್ಟ್ ಬುಕ್ಸು ಇತಿಹಾಸವನ್ನು ತಿರುಚಿ ಹಾಕಿದ್ದಾರೆ ಅಂತ ಕೆಲವರು ಯಾರು ಹಾಕಿದರು ಅವರು ಉತ್ಸಾಹಗಳು ಯಾರೋ ಮಾಡಿದ್ದಾರೆ ಅಥವಾ ತಿರುಚಿ ಹಾಕಿದ ಇತಿಹಾಸವನ್ನು ಸರಿ ಮಾಡ್ತೇವೆ ಅಂತ ಹೋಗ್ತಾರೆ ಕೆಲವರು ಅದು ಯಾವುದು ಸರಿ ಯಾವುದು ತಪ್ಪು ಗೊತ್ತಾಗಲ್ಲ ಹಾಗಾದರೆ ಒಂದೊಂದು ಸಲ ಡಿ ವಿ ಪ್ರಶ್ನೆ ಕೇಳ್ತಾರೆ ಇದನ್ನು ಹೀಗೆ ವಾಸ್ತವಿಕ ಸಂಗತಿಗಳನ್ನು ವರದಿ ಮಾಡುವಾಗ ಲೇಖಕ ತನ್ನ ಊಹಾಪೋಹಗಳನ್ನು ನಡೆಸುವಾಗ ಸತ್ಯಕ್ಕೆ ಅಷ್ಟೆಷ್ಟು ಧಕ್ಕೆ ತಗಲಬಹುದಲ್ಲ ಅಂತ ಅವ್ರ ಮಾತು ಎಷ್ಟು ಚೆಂದ ಸತ್ಯಕ್ಕೆ ಅಷ್ಟೆಷ್ಟು ಧಕ್ಕೆ ತಗಲಬಹುದಲ್ಲ ಎಂಬ ಆಕ್ಷೇಪಣೆ ಇದೆ ಹಾಗಾದರೆ ಅದಕ್ಕೆ ಉಪಾಯ ಏನು ವಾಚಕನ ಕೆಲಸ ಏನು ಹಾಗಾದರೆ ಓದುವಂಥ ಕೆಲಸ ಏನು ಅಂದರೆ ಅವ್ರು ಹೇಳ್ತಾರೆ ವಾಚಕನು ತನ್ನ ಸ್ವಂತ ವಿವೇಕವನ್ನು ಉಪಯೋಗಿಸಿ ಅದರಂತೆ ನಿರ್ಧರಿಸಿಕೊಳ್ಳಬೇಕು ಅದಕ್ಕೇನು ಮಾಡಬೇಕು ಕ್ರಾಸ್ ರೆಫರೆನ್ಸ್ ಅಂತ ಹೇಳ್ತಾರೆ ಇವರು ಹೀಗೆ ಹೇಳ್ತಾರೆ ಅವ್ರು ಹೀಗೆ ಹೇಳ್ತಾರೆ ಒಂದೇ ಘಟನೆ ಬಗ್ಗೆ ನಾಲ್ಕು ಜನ ಹೇಳ್ತಾರೆ ಯಾವುದು ಸತ್ಯ ಅಂತ ಪರೀಕ್ಷೆ ಮಾಡಬೇಕು ನಾವು ಅದಕ್ಕೆ ಹೇಳ್ತಾರೆ ಇದು ವಾಚಕನ ಉದ್ದೇಶ ಅಷ್ಟೇ ಅಲ್ಲ ಅವನ ಜವಾಬ್ದಾರಿ ಕೂಡ ಯಾವುದೇ ಒಂದು ಇತಿಹಾಸ ಅಂತ ಬಂದಾಗ ಅದು ಸರಿನೋ ತಪ್ಪು ಒಪ್ಪಿಕೊಳ್ಳುವಂಥದ್ದು ವಾಚಕನ ಜವಾಬ್ದಾರಿ ಅಂತ ಹೇಳ್ತಾರೆ ದೇಶ ಚರಿತ್ರೆ ಒಂದು ಜನಮಾನಸದ ಪ್ರತಿಬಿಂಬ ಆದರೆ ವ್ಯಕ್ತಿ ಚರಿತ್ರೆ ಅನ್ನುವಂಥದ್ದು ಈ ಜನಜೀವನದ ಮೂಲ ಸ್ರೋತುಗಳಾದ ಮೂಲಾಂಕುರ ರೂಪಗಳಾದಂಥ ಮಹಾಪುರುಷರ ಜೀವನ ಚರಿತ್ರೆ ಒಂದು ಜೀವನ ನಡಿಬೇಕಾದರೆ ಕೆಲವು ಮೂಲ ಪುರುಷರಿದ್ದಾರೆ ಅವರು ನಡೆದ ಹಾಗೆ ಪ್ರಪಂಚ ನಡೀತದೆ ಅಂದ್ಕೊಂಡು ಹೇಳ್ತಾರೆ ಹಿಸ್ಟ್ರಿ ಆಫ್ ದಿ ಕಂಟ್ರಿ ಈಸ್ ನಥಿಂಗ್ ಅದರ್ ದ್ಯಾನ್ ದಿ ಹಿಸ್ಟ್ರಿ ಆಫ್ ಇಟ್ಸ್ ಲೀಡರ್ಸ್ ಅಂತ ನಾಯಕರ ಜೀವನ ಚರಿತ್ರೆ ನೋಡಿದರೆ ಇತಿಹಾಸ ನೋಡೋದಂಗಾಯಿತು ಅಂತ ಹೇಳ್ತಾರೆ ಹಾಗೆ ಯಾರು ನಾಯಕರು ಯಾವ ರೀತಿ ನಡೆದರೋ ಯಾವ ರೀತಿ ಮಾರ್ಗದರ್ಶನ ತೋರಿದ್ರೋ ಅದನ್ನು ತಿಳ್ಕೊಂಡ್ರೆ ಒಳ್ಳೆಯದು ನಮಗೆ ಮೂಲಾಂಕುರ ಪುರುಷರು ಅಂತ ಹೇಳ್ತಾರೆ ಅವರು ಅವರು ಗಣ್ಯ ಪುರುಷರು ಅವರ ಬೋಧನೆಯಂತೆ ಜಗತ್ತು ನಡೀತದೆ ಅಂತ ಯದ್ಯ ಚರಚೆ ಶ್ರೇಷ್ಠ ತತ್ತದೇವೇ ತೋರೋ ಜನ ಸತ್ ಪ್ರಮಾಣ ಕುರುತೆ ಲೋಕಸ್ತದ ಅನುವರ್ತತೆ ಲೋಕ ಅವ್ರ ಹಿಂದೆ ಹೋಗ್ತದೆ ದೊಡ್ಡವರು ಹೇಗೆ ಮಾರ್ಗದರ್ಶನ ಹಾಕಿ ಕೊಡ್ತಾರೋ ಹಾಗೆ ಅವ್ರ ಪ್ರಪಂಚ ಹೋಗೋದ್ರಿಂದ ಅವ್ರ ಜೀವನ ನೋಡಬೇಕು ಅಂತ ಬರುತ್ತೆ ಈ ವ್ಯಕ್ತಿ ಚರಿತ್ರೆ ಅನ್ನುವಂಥ ಒಂದು ಸಾಹಿತ್ಯ ಪ್ರಕಾರ ಗಾತ್ರದಲ್ಲಿ ತುಂಬ ಚಿಕ್ಕದಾದದ್ದು ಅಂತ ಬಿ ಹಿಂದೆ ಬರೋದ ಪುಸ್ತಕ ಅಲ್ವಾ ಅದು ಸುಮಾರು ವರ್ಷ ಹಿಂದೆ ಬರೆದದ್ದು ಅದಕ್ಕೆ ಹೇಳಿದರು ಗಾತ್ರದಲ್ಲಿ ವ್ಯಕ್ತಿ ಚರಿತ್ರೆ ಸಾಹಿತ್ಯ ಪ್ರಕಾರ ಸಣ್ಣದಾದದ್ದು ಆದರೆ ಅವರ ನಂಬಿಕೆ ಇತ್ತು ಏನು ಅಂದರೆ ಕಾಲಕ್ರಮದಲ್ಲಿ ವೃದ್ಧಿ ಆಗುತ್ತಾ ಬಂದಿದೆ ಅತಿಯಾಗುವ ಸಾಧ್ಯತೆಯೂ ಇದೆ ಅಂತ ಬರೆದಿದ್ದರು ಅವರು ಆಗ ಈಗ ತುಂಬ ಅತಿಯಾಗ್ಬಿಟ್ಟಿದೆ ಈಗ ನಾವು ನೋಡಿದ್ದೀರ ಬಯೋಗ್ರಫಿ ಎಷ್ಟು ಬಂದಿದೆ ಅಂದರೆ ಹೆದರಿಕೆ ಯಾಕೆ ಬರೆದು ಬಯ ಬಯೋಗ್ರಫಿ ಅಂತ ಅದಕ್ಕೆ ಬಿಚಿ ಹೇಳ್ತಾಯಿದ್ರು ಬಯೋಗ್ರಫಿ ಅಲ್ಲ ಅದು ಬಯೋಗ್ರಫಿ ಅಂತ ನಮ್ಮ ಶ್ರೀರಂಗದೊಂದು ನಾಟಕದಲ್ಲಿ ಮಾತು ಬರ್ತದೆ ಒಬ್ಬ ಪ್ರೊಫೆಸರು ಮಹಾ ಕುತಂತ್ರಿ ಮನುಷ್ಯ ಭಾರಿ ತೊಂದರೆ ಕೊಡುವಂಥ ಮನುಷ್ಯ ಒಂದು ಸಂಸಾರಕ್ಕೆ ತುಂಬ ತೊಂದರೆ ಕೊಟ್ಟು ಒಂದು ತನ್ನ ತಪ್ಪಿನ ಅರಿವಾಗಿ ಊರು ಬಿಟ್ಟು ಹೋಗ್ತಾನೆ ಊರು ಬಿಟ್ಟು ಹೋಗಾಗ ಮನೆ ಬಂದು ಹೇಳಿ ಹೋಗ್ತಾನೆ ನೋಡಿಮ್ಮ ನಾನು ಊರು ಬಿಟ್ಟು ಹೋಗ್ತಾಯಿದ್ದೀನಿ ಕೇಳಿದೆ ಅಂತ ಹೇಳಿಬಿಡಿ ನಾನು ಊರಿಗೆ ಹೋಗ್ತೀನಿ ಯಜಮಾನ್ರಿಗೆ ಹೇಳ್ಬಿಡಿ ಅಂತ ಆಕೆ ಎಷ್ಟು ಚೆನ್ನಾಗಿ ಹೇಳ್ತಾಳೆ ಅಂದರೆ ಸ್ವಾಮಿ ನೀವಿದ್ದನ್ನೇ ಮರೆಯುವಂಥ ಪ್ರಸಂಗ ಬಂದಾಗ ಹೋಗೋದನ್ನು ಯಾಕೆ ನೆನಪಿಸ್ಬೇಕು ಅವರಿಗೆ ಅಂತ ಈ ಜೀವನ ಚರಿತ್ರೆ ಬರೆದು ಇಡ್ತೇವಲ್ಲ ಎಷ್ಟು ಜೀವನ ಚರಿತ್ರೆಗಳು ಬರ್ತದೆ ಇದು ಇವತ್ತಾದದ್ದಲ್ಲ ಟಿ ವಿ ಜೊತೆ ಗುರುತಾಕ್ತಾರೆ ನೋಡಿ ಹಿಂದೆ ರಾಜರುಗಳು ಪಾಳೆಯಗಾರರು ಬುದ್ಧಿವಂತರಾದವರಿಗೆ ಆಶ್ರಯ ಕೊಟ್ಟು ಅವರಿಂದೇ ಸ್ವಪ್ರಶಂಸೆ ಆಗುವಂಥ ಕಾವ್ಯಗಳನ್ನು ಬರೆಸ್ಕೊಂಡಿದ್ದಿಲ್ವೇ ಬೇಕಾದಷ್ಟು ಜನ ಪ್ರಶಂಸೆ ಕಾರ್ಯಗಳನ್ನು ಬರೆದಿದ್ದಾರೆ ನಮ್ಮ ಮತಾಚಾರ್ಯರುಗಳನ್ನು ಅವರ ಶಿಷ್ಯರುಗಳನ್ನು ಕುರಿತು ದಿಗ್ವಿಜಯ ಗ್ರಂಥಗಳು ಹೇರಳವಾಗಿ ಬಂದಿವೆ ನನಗೆ ಘಟನೆಗೆ ನೆನಪಾಗೋದು ಅಂದರೆ ತಾವು ನೋಡಿ ಎಷ್ಟು ಜನ ನೋಡಿದರೆ ಗೊತ್ತಿಲ್ಲ ಜಿ ಬಿ ಜೋಶಿ ಅನ್ನುವಂಥವ್ರು ಅವ್ರ ಹೆಸರು ಜಡಭರತ ಅಂತ ಕಾವ್ಯನಾಮ ಅವರೊಂದು ನಾಟಕ ಬರೆದರು ಬಹಳ ಪ್ರಖ್ಯಾತವಾಯ್ತದ ಸೆವೆಂಟೀಸಲ್ಲಿ ನೈಂಟಿ ಎಪ್ಪತ್ತನೇ ದಶಕದಲ್ಲಿ ಸತ್ತವರ ನೆರಳು ಅಂತ ತಾವು ಕೇಳಿ ನೋಡಿರ್ಬೇಕು ಅದು ನಾಟಕ ನಾನು ಅದರಲ್ಲಿ ಭಾಗವಹಿಸಿದ್ದೆ ಮೊದಮೊದಲು ಅದರೊಳಗೆ ಧಾರವಾಡದಲ್ಲಿದ್ದಾಗ ಆ ಸತ್ತವರ ನೆರಳು ಒಂದು ವರ್ತಮಾನ ಇತಿಹಾಸ ಹೇಗಾಗ್ತದೆ ಅಂತ ಒಂದು ವಾಸ್ತವಿಕವಾದಂಥ ಘಟನೆ ಇತಿಹಾಸ ಆದಾಗ ಒಬ್ಬ ಬುದ್ಧಿವಂತನ ಕೈಯಲ್ಲಿ ವಾಸ್ತವ ಸಿಕ್ಕಾಗ ಬದಲಾಯಿಸ್ತಾನೆ ಅಂತ ಏನೇನೂ ಪ್ರಯೋಜನ ಇಲ್ಲದಂಥ ಒಬ್ಬ ವ್ಯಕ್ತಿಯನ್ನು ಅಸಾಧಾರಣ ಪುರುಷ ಅಂತ ತೋರಿಸ್ಬಿಡ್ಬೋದು ಇತಿಹಾಸದಲ್ಲಿ ಬುದ್ಧಿವಂತನ ಕೈಯಲ್ಲಿ ಸಿಕ್ಕರೆ ಹಾಗೆ ಅವ್ರು ಹೇಳ್ತಾರೆ ರಾಜರು ಪಾಳೇಗಾರರು ಹೇಗೆ ಬರೆಸಿದ್ರೋ ಅದೇ ರೀತಿ ಈಗ ಕೂಡ ರಾಜಕೀಯದಲ್ಲಿರುವವರು ವ್ಯಾಪಾರದಲ್ಲಿರುವವರು ಪ್ರಸಿದ್ಧರಾದವರು ಅಥವಾ ಪ್ರಸಿದ್ಧಿಗೆ ಬರಬೇಕು ಎಂದು ಅಪೇಕ್ಷೆ ಮಾಡುವಂಥವರು ತಮ್ಮ ತಮ್ಮ ಜೀವನ ಚರಿತ್ರೆ ಭರಿಸುತ್ತಿರುವುದು ನಮಗೆ ವೇದ್ಯ ಅಂತ ಬರೆಯೋದಲ್ಲ ಬರಿಸುತ್ತಿರ್ಬೋದು ಘೋಷ್ ರೈಟಿಂಗ್ ಇದೆ ಈಗ ಘೋಷ್ ರೈಟಿಂಗ್ ಅಂತಾರೆ ಹೇಳಿ ಬರೆಸೋದು ಇವರಿಗೆ ಹೇಳಿಬಿಡ್ತಾರೆ ಬರೆಯೋರು ಚೆನ್ನಾಗಿ ಬರೀತಾರೆ ರೋಚಕವಾಗಿ ಬರೀತಾರೆ ಅದನ್ನು ಹಾಗೆ ಹೀಗೆ ಬರೆದಾಗ ಇಷ್ಟು ಬರೆದ ಜೀವನ ಚರಿತ್ರೆಗಳ ಪುಂಖಾನುಪುಂಖವಾಗಿ ಬರ್ತಾ ಇದೆಯಲ್ಲ ಈ ಜೀವನ ಚರಿತ್ರೆ ಬಗ್ಗೆ ಒಬ್ಬ ದೊಡ್ಡ ಫಿಲಾಸಫರ್ ಚೆನ್ನಾಗಿ ಹೇಳ್ತಾನೆ ಮೋಸ್ಟ್ ಆಫ್ ದಿ ಬಯೋಗ್ರಫೀಸ್ ಆರ್ ಫಿಕ್ಷನ್ಸ್ ಅಂತ ಬಹಳಷ್ಟು ಜೀವನ ಚರಿತ್ರೆಗಳು ಕಟ್ಟುಕಥೆಗಳು ಅಂತ ಯಾಕೆಂದರೆ ನನ್ನ ಜೀವನದ ಸಂಧ್ಯೆಯಲ್ಲಿ ಕೊನೆಯ ದಿನಗಳಲ್ಲಿ ಕೂತ್ಕೊಂಡು ನಾನು ಏನು ಮಾಡಬೇಕಾಗಿತ್ತು ಅನ್ನೋದನ್ನು ಬರೀತೇನೆ ವಿನಃ ನಾನು ಏನು ಮಾಡಿದ್ದೇನೆ ಅನ್ನೋದನ್ನು ಬರೆಯೋದಿಲ್ಲ ಅಂತ ನನ್ನ ವಿಫಲತೆಗಳ ಬಗ್ಗೆ ಹೇಳೋದಿಲ್ಲ ಅದಕ್ಕೆ ನಾನು ಸಾಮಾನ್ಯವಾಗಿ ಹೇಳೋದುಂಟು ನನಗೆ ತಿಳಿದ ಮಟ್ಟಿಗೆ ಅತ್ಯಂತ ಪ್ರಾಮಾಣಿಕವಾದಂಥ ಜೀವನ ಚರಿತ್ರೆ ಅಂದರೆ ಗಾಂಧೀಜಿಯವರದ್ದು ಅದನ್ನು ಬಿಟ್ಟರೆ ಮಾಸ್ತಿಯವ್ರ ಭಾವ ತುಂಬ ಹತ್ತಿರವಾಗಿ ಬರುವಂಥದ್ದು ಯಾಕೆಂದರೆ ತಮ್ಮ ವಿಫಲತೆಗಳನ್ನು ಹೇಳ್ಕೋತಾರೋ ತಪ್ಪು ಮಾಡಿದ್ದೀನಿಲ್ಲ ಅಂತ ಅದೆ ಸಾಮಾನ್ಯ ಬೇರೆದವ್ರು ಏನು ಮಾಡ್ತಾರೆ ಅಂದರೆ ತಪ್ಪುಗಳನ್ನು ತೋರಿಸದೇನೇ ತಪ್ಪಾಗಿದ್ದರು ಅದನ್ನು ಸರಿ ಅಂತ ತೋರಿಸಿ ನಾನು ಏನು ಮಾಡಬೇಕಾಗಿತ್ತು ಅದನ್ನು ಬರೀತಾರೆ ವಿನಃ ನಾನು ಏನು ಮಾಡಿದ್ದೆ ಅಂತ ಬರೆಯೋದಿಲ್ಲ ಫಿಕ್ಷನ್ ಅಂತ ಅಂತ ಹೇಳಿದ್ದು ನೆನಪಿಲ್ಲ ಒಬ್ಬರು ನನ್ನ ಸ್ನೇಹಿತರೊಬ್ಬರು ನಾನು ಬಿಹಾರಕ್ಕೆ ಹೋದಾಗ ಅಲ್ಲಿ ಕೂತಾಗ ಒಬ್ರು ಮಾತು ಬಂದಿತ್ತು ಒಬ್ಬರು ಗುರುಗಳು ಹತ್ರ ಒಬ್ಬರು ವಯಸ್ಸಾದವರು ಬಂದರು ತುಂಬ ವಯಸ್ಸಾದವ್ರು ಬಂದರು ಎಂಬತ್ತೈತೊಂಬತ್ತು ವರ್ಷದ ಮುದುಕರು ಕೋಲ್ ಇಟ್ಕೊಂಡು ಬಂದರು ಉದ್ದು ಗಡ್ಡ ಬಿಟ್ಟಿದ್ದಾರೆ ಅವ್ರನ್ನ ಈ ಬಿಹಾರದ ಗುರುಗಳು ಸ್ಕೂಲ್ ಆಫ್ ಯೋಗ ಅಂತಿದೆಯಲ್ಲ ಅದರ ಗುರುಗಳವರು ಅವರು ಪರಿಚಯ ಮಾಡಿದರು ನೋಡಿ ಇವರು ಇಂಥ ಮೇಷ್ಟರಾಗಿದ್ದವರು ಅಂಥೇಳಿ ಆಗ ಗುರುಗಳು ವಯಸ್ಸಾದವರು ಈ ಯೋಗದ ಗುರುಗಳ ಬಗ್ಗೆ ಹೊಗಳ್ತಾಯಿದ್ರು ನೋಡಿ ಇವರು ನನ್ನ ವಿದ್ಯಾರ್ಥಿಗಳಾಗಿದ್ದರು ಭಾಳ ವರ್ಷಗಳ ಹಿಂದೆ ಈಗೇನು ದೊಡ್ಡವರಾಗಿದ್ದಾರೆ ಇವರು ನನ್ನ ವಿದ್ಯಾರ್ಥಿಗಳಾಗಿದ್ದರು ಆಗಲೇ ಗೊತ್ತಿತ್ತು ನನಗೆ ಇವರು ದೊಡ್ಡವರಾಗ್ತಾರೆ ಅಂತ ಅಂತ ಹೇಳಿದರು ಹೇಗೆ ಅಂತ ಒಂದು ಮೂರ್ನಾಲ್ಕು ಜನ ಕುತೂಹಲಗಳು ಕೇಳಿದರು ಹೇಗೆ ಅಂತ ಓಯ್ ನಿಮ್ಗೆ ಗೊತ್ತಿಲ್ಲ ನಾನು ಭಾಳ ಸ್ಟ್ರಿಕ್ಟ್ ಮಹರ್ ಆಗಿದ್ದೆ ನಾನು ಭಾಳ ಬಿಗಿ ನಾನು ಗಣಿತ ಕಲಿಸ್ತಾ ಇದ್ದೆ ಹುಡುಗರು ಅಲಗಾಡೋ ಬಿಡ್ತಿರಲಿಲ್ಲ ಅಕಸ್ಮಾತ್ ಹುಡುಗರಿಗೆ ಬೇಜಾರೇ ಹೊರಗಡೆ ಹೋಗಬೇಕು ಅಂತಂದರೆ ಹೊರಗೆ ಕಳಿಸ್ತಿರಲಿಲ್ಲ ನಾನು ಹೇಳಿದ್ರಂತೆ ಮಹಷ್ಟರು ನೋಡು ನೀನು ಹೊರಗೆ ಹೋಗಬೇಕಾದ್ರೆ ನನಗೆ ಕಾಣಿಸುವಂಥ ಒಂದು ಚಿಹ್ನೆ ಇರಬೇಕು ತಿನ್ನೋದು ತೊಂದರೆ ಆಗಿದೆ ಅಂಥೇಳಿ ತಲೆನೋ ಬಂತು ಗೊತ್ತಾಗಲ್ಲ ನನಗೆ ತಲೆನೋ ಬಂದರೆ ಹೇಗೆ ಗೊತ್ತಾಗುತ್ತೆ ಹೊಟ್ಟೆನೋ ನಾನು ಕಾಣಿಸೋದಿಲ್ಲ ನನಗೆ ಕಾಣಿಸುವಂಥ ತೊಂದರೆ ನೀವು ಬಂದರೆ ಮೂಗು ಹೊಡೆದು ರಕ್ತ ಬರ್ತಾಯಿದೆ ತಲೆ ಹೊಡೆದು ರಕ್ತ ಬರ್ತಾಯಿದೆ ಏನಾದರೂ ಮೂರು ಶೇತಪ್ಪಿ ಬಿದ್ದಿ ಅಂದರೆ ಅಂಥಾಗ ಮಾತ್ರ ಪರ್ಮಿಷನ್ ಕೊಡ್ತೇನೆ ಇದ್ರೆ ಕೊಡೋಲ್ಲ ಅಂತ ಹೇಳ್ತಿದ್ರಂತೆ ಹುಡುಗಗೆ ಬಲೆ ಬೇಜಾರಾಗ್ಬಿಡೋದು ಮೇಸ್ಟರ್ ಸಿಸ್ಟಮ್ ಈ ಹುಡುಗ ಮುಂದೇನು ಯೋಗಿಗಳಾಗಿದ್ದಾರೋ ಇವರು ಒಂದು ದಿವಸ ಕ್ಲಾಸ್ ಬಿಟ್ಟು ಬೇಗ ಹೋದ್ರಂತೆ ಮಾರ್ಚ್ ಏಪ್ರಿಲ್ ತಿಂಗಳು ಮಾವಿನಕಾಯಿ ತುಂಬ ಚೆನ್ನಾಗಿರೋ ದಿವಸ ಒಂದು ಮಾವಿನ ಗಿಡದ ಮೇಲೆ ಹತ್ತಿ ಕೂತ್ಕೊಂಡ್ರಂತೆ ಅವ್ರು ಗೊತ್ತು ಮೇಸ್ಟರ್ ಆ ಗಿಡದ ಕೆಳಗೇ ಮನೆಗೆ ಹೋಗ್ತಾರೆ ದಿನಾಲು ಅಂತ ಗೊತ್ತು ಆರಿಸಿ ಆರಿಸಿ ಭಾರವಾಗಿರುವಂಥ ಒಂದಿಷ್ಟು ಮಾವಿನಕಾಯಿ ಆರಿಸಿಟ್ಕೊಂಡ್ರಂತೆ ಈ ಹುಡುಗ ಆಗ ಮೇಲೆ ಕೂತ್ಕೊಂಡವನು ಮೇಷ್ಟ್ ಬರೋ ಹೊತ್ತಿಗೆ ಸರಿಯಾಗಿ ಟಪ ಟಪ ಟಪ ಅಂತ ನಾಲ್ಕೈದು ಕಾಯಿ ತಲೆ ಮೇಲೆ ಬಿಟ್ಟರು ಬಿದ್ದ ತಕ್ಷಣ ಮೇಷ್ಟ್ ಕೂತ್ಕೊಂಡು ಅಯ್ಯೋ ಅಂತ ಕೂಗೋಕೆ ಶುರು ಮಾಡಿದ್ರಂತೆ ಈ ಹುಡುಗ ಎಳ್ಕೊಬಂದು ಏನಾಯ್ತು ಸರ್ ಅಂತ ಏನಾಯಿತು ಕಾಯಿ ಬಿತ್ತು ತಲೆ ಮೇಲೆ ತಲೆ ಸಿಡ್ದು ಹೋಗ್ತಾಯಿದೆ ಅಂದ್ರಂತೆ ಹುಡುಗ ಕಾಣಿಸೋದಿಲ್ಲಲ್ಲ ಸರ್ ಅಂದಂತೆ ಕಾಣಿಸ್ಬೇಕಲ್ಲ ಪ್ರೂಫು ಅದು ಗೊತ್ತಾಯ್ತಂತೆ ಇವನೇ ಮಾಡಿದ್ದಾನೆ ಅಂಥೇಳಿ ನೋಡೋ ನೀನು ಭಾಳ ಬುದ್ಧಿವಂತ ಇದೆಯಾ ನಿನಗೆ ಬೇಕಾದರೆ ಒಂದು ಎಕ್ಸಾಮಿಷನ್ ಕೊಡ್ತೇನೆ ಕ್ಲಾಸಲ್ಲಿ ನಿನಗೆ ಹೋಗಬೇಕು ಅಂದರೆ ಸುಮ್ಮನೆ ಕೈ ಎತ್ಬಿಡೋ ನಾನು ಪರ್ಮಿಷನ್ ಕೊಡ್ತೇನೆ ಯಾರಿಗೂ ಹೇಳ್ಬೇಡ ಇದನ್ನು ಟ್ರಿಕ್ಕು ಅಂತ ಹೇಳಿದ್ರಂತೆ ಅದನ್ನು ನೆನೆಸ್ಕೊಂಡು ಗುರುಗಳು ಹೇಳ್ತಾಯಿದ್ರು ನೋಡಿ ಆಗಲೇ ಬುದ್ಧಿವಂತ ಹುಡುಗ ಇವನು ಆಗಾಗಲೇ ಗೊತ್ತಿತ್ತು ಭಾಳ ಬುದ್ಧಿವಂತ ದೊಡ್ಡವನಾಗ್ತಾನಿವನು ಅಂತ ಸ್ವಲ್ಪ ಹೊತ್ತಿಗೆ ಮುದುಕರೆ ಎದ್ದು ಹೋದ್ರು ತಕ್ಷಣ ಗುರುಗಳು ನಮಗೆ ಹೇಳಿದರು ನಂಬೇಡಿ ಅವ್ರನ್ನ ನಾನು ಅಕಸ್ಮಾತ್ತಾಗಿ ಮಹಾ ಒಬ್ಬ ಇಂಟರ್ನ್ಯಾಷ್ನಲ್ ಕ್ರಕ್ಕಾಗಿದೆ ಅಂತ ಇಟ್ಕೊಳ್ಳಿ ಮಹಾ ಮೋಸಗಾರ ಆಗಿದ್ದೆ ಅಂತ ಇಟ್ಕೊಳ್ಳಿ ನಾನು ಜೇಲಲ್ಲಿ ಹಾಕಿದ್ರು ಕೂಡ ಮೇಷ್ ಇದೇ ಮಾತನೇ ಹೇಳ್ತಿದ್ರು ಅವಾಗ ನನಗೆ ಗೊತ್ತಿತ್ತು ರೀ ಇವನು ಮಹಾ ಕಾಳ ಆಗ್ತಾನೆ ಅಂತ ಆಗಲೇ ಮೇಷ್ರು ತಲೆ ಮೇಲೆ ಕಾಯಿ ಹೋಗಿ ಅವ್ನು ಬಿಡ್ತಾನ ಸುಮ್ಮನೆ ಅಂತಿದ್ರು ಘಟನೆಗಳನ್ನು ನಾವು ತಿರುಗಿಸ್ಬಿಟ್ಟು ಹೇಗಾದರೂ ಬಳಸ್ಬೋದು ಅದನ್ನು ಅಂತ ಅದಕ್ಕೆ ಹೇಳ್ತಾರೆ ಬಯೋಗ್ರಫಿಯಲ್ಲಿ ಹೇಗೆ ಬಳಸ್ತಾರೆ ಡಿ ವಿ ಜಿ ಭಾಷನೇ ಹೇಳ್ತಾರೆ ಅದಕ್ಕೇನು ಮಾಡಬೇಕು ನಾವು ಅಂದರೆ ಇಂಥ ಜೀವನ ಚರಿತ್ರೆಗಳು ಬರ್ತಾ ಇರ್ತಾವಲ್ಲ ಅದನ್ನು ಅವರು ಯೂಸ್ ಮಾತು ನೋಡಿ ಹೇಗಿದೆ ಇಂಥ ಅನೇಕ ಚ ಜೀವನ ಚರಿತ್ರೆಗಳು ಹತ್ತಿಪ್ಪತ್ತು ವರ್ಷಗಳ ನಂತರ ಅದರ ವಿಷಯಗಳು ಪ್ರಕಟಿಸಿದವರ ನೆನಪಿನಿಂದಲೂ ಅಳಿಸಿ ಹೋಗಿರುತ್ತವೆ ಅಂತ ಯಾರು ಪ್ರಕಟಣೆ ಮಾಡಿದರೂ ಅವರು ಬಂದು ಮರೆತು ಹೋಗಿರುತ್ತೆ ಅನ್ ಇಂಥ ಹುಲ್ಲು ಸಾಹಿತ್ಯದ ರಚನೆ ಡಿ ಮಾತು ಇಂಥ ಹುಲ್ಲು ಸಾಹಿತ್ಯದ ರಚನೆಯನ್ನು ತಪ್ಪಿಸುವುದು ಸಾಧ್ಯವಾಗಲಾರದಾದರೂ ಇಂತಹ ಅಪಾಯ ಉಂಟೆಂಬುದನ್ನು ಸಾಹಿತ್ಯ ಅಭಿಯಾನ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಓದುವಾಗ ಯಾವುದು ಗಟ್ಟಿ ಸಾಹಿತ್ಯ ಯಾವುದು ಹುಲ್ಲು ಸಾಹಿತ್ಯ ಓದ್ಕೊಂಡು ಹುಲ್ಲು ಸಾಹಿತ್ಯ ಒಪ್ಕೊಂಡ್ಬಿಟ್ಟು ನಾವು ಬೇರೆ ಕಡೆ ಮಾತಾಡೋಕ್ಕೆ ಹೋದಾಗ ಅಪಾಯ ಇದೆ ಅನ್ನೋದನ್ನು ಅಭಿನಂದಗಳು ನೆನಪಿಡಬೇಕು ಅಂತ ಹೇಳ್ತಾರೆ ಹಾಗಾಗಿ ನಮಗೆ ಎಂಥವ್ರ ಜೀವನ ಚರಿತ್ರೆ ಬೇಕು ನಮಗೆ ಅಂತ ಎಂಥವ್ರ ಜೀವನ ಚರಿತ್ರೆ ಬೇಕು ಹಾಗಾದರೆ ಬರೀ ದೊಡ್ಡವ್ರ ಜೀವನ ಚರಿತ್ರೆ ಮಾತ್ರ ಹೇಳಬೇಕಾ ನಾವು ಅಂತ ಇಲ್ಲ ಅಂತ ಹೇಳ್ತಾರೆ ಯಾರ ಜೀವನದಲ್ಲಿ ತೋರಿದಂಥ ಒಂದು ಬೆಳಕು ನಮಗೂ ದಾರಿ ತೋರಿತೋ ಯಾರ ಸ್ನೇಹಮಯ ನಡವಳಿಕೆ ನಮಗೆ ಮಾರ್ಗದರ್ಶಿ ಯಾರ ಧೀಮಂತಿಕೆ ನಮ್ಮ ಜೀವನಕ್ಕೆ ಸೊಬಗು ತಂದಿತೋ ಕಾರ್ಯ ಕಾರ್ಯವಿಚಕ್ಷತೆಗಳು ಕೌಶಲ್ಯಗಳು ಸಂಯಮಗಳು ನಮ್ಮ ಜೀವನವನ್ನು ತಿದ್ದೀಯಾವೋ ಅಂಥ ಜೀವನ ದರ್ಶನ ನಮಗೆ ಅಗತ್ಯ ಅಂಥವ್ರ ಜೀವನ ದರ್ಶನ ಬೇಕು ಆದರೆ ಅವರೆಲ್ಲ ದೊಡ್ಡವರೇ ಅಂತ ಇಂಥ ಜೀವನ ದರ್ಶನ ಯಾರು ಸಿಗತ್ತೋ ಅವರೆಲ್ಲ ದೊಡ್ಡವರೇ ಸ್ಥಾನದಿಂದಿರಲಿಕ್ಕಿಲ್ಲ ಆದರೆ ನಡವಳಿಕೆಯಿಂದ ಎಲ್ಲರೂ ದೊಡ್ಡವರೇ ಯಾರ ಜೀವನದ ಮಾರ್ಗದರ್ಶನ ಸಿಗ್ತದೋ ಅವರ ದೊಡ್ಡವರ ಜೀವನಗಳೇವು ನಾವು ಜೀವನವನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ದೊಡ್ಡವರ ಸಣ್ಣತನಗಳು ಸಣ್ಣವರ ದೊಡ್ಡತನಗಳು ಎರಡೂ ಕಾಣಿಸ್ತವೆ ಅಂತ ಏಂಜಲ್ಸ್ ವಿತ್ ಕ್ಲೇ ಫೀಟ್ ಅಂತ ಕರೀತಾರೆ ಏಂಜಲ್ಸ್ ಅವರು ಕಾಲು ನೋಡಿದ್ರೆ ಕೊಳಕಾಗಿ ಹೋಗಿದೆ ಎಲ್ಲನೂ ಅದಕ್ಕೆ ದೊಡ್ಡವರ ಸಣ್ಣತನಗಳು ಸಣ್ಣವರ ದೊಡ್ಡತನಗಳು ಎರಡೂ ಕಾಣಿಸ್ತವೆ ಆದರೆ ಒಂದು ಡಿ ವಿ ಜಿಯವ್ರ ಮನಸ್ಸು ಹೇಗಿದೆ ಅಂದರೆ ಅವ್ರ ಸಹೃದಯತೆಯಿಂದ ವ್ಯಕ್ತಿಗಳು ಯಾರಲ್ಲೂ ಅವ್ರ ಕೆಟ್ಟದನ್ನು ಕಂಡುಹಿಡಿಯಲಿಲ್ಲ ಅಕಸ್ಮಾತ್ ಅವ್ರು ಕಾಣಿಸಿದ್ರೂ ಅದನ್ನು ಪ್ರಚಾರ ಮಾಡಲಿಲ್ಲ ಅಂದರೆ ಜೀವನಕ್ಕೆ ಮುಖ್ಯವಾಗಿ ತೋರಬೇಕಾದದ್ದು ಒಳ್ಳೆಯ ಗುಣಗಳನ್ನು ಮಾತ್ರ ಕೆಟ್ಟದಿನೈತೆ ತೋರಿಸೋ ಕಾರಣ ಇಲ್ಲ ಅನ್ನೋ ಮನಸ್ಸಿಂದ ನಮಗೊಂದು ಒಳ್ಳೆಯ ಪಾಠ ಕಲಿಸಿದ್ದಾರೆ ನಮ್ಮ ಸುತ್ತಮುತ್ತಲುವಂಥ ಜನರಲ್ಲಿ ನಾವು ಅದನ್ನು ಕಂಡ್ಕೋಬಹುದಾ ಅಂತ ಆ ಮನಸ್ಸು ನಮಗೆ ಸಿಗ್ಬೋದಾ ನಮ್ಮ ಸುತ್ತಮುತ್ತ ಜನರಲ್ಲಿ ಒಳ್ಳೆಯದನ್ನು ಕಂಡುಕೊಳ್ಳೋಕೆ ಸಾಧ್ಯ ಇದೆಯಾ ನಮಗೆ ಆಮೇಲೆ ಈ ವ್ಯಕ್ತಿ ಚಿತ್ರಗಳನ್ನು ಕೊಡಬೇಕಾದ್ರೆ ಹೇಗೆ ಬರೀಬೇಕು ಇಂಥ ವರ್ಷ ಹುಟ್ಟಿದ್ರು ಹೀಗೆ ಬೆಳೆದ್ರು ಒಂದು ಬರ್ಕೋ ಬರೋದು ಒಂದು ಕ್ರಮ ಆಯಿತು ಇವರು ಹೇಳ್ತಾ ಅದು ಬೇಕಾಗಿಲ್ಲ ನನಗೆ ಒಂದು ವ್ಯಕ್ತಿ ಚಿತ್ರ ಕೊಡಬೇಕಾದ್ರೆ ಶೀಲ ನಿರ್ದೇಶಕವಾದ ಘಟನೆಗಳಿರಬೇಕು ಅಂತ ಎಷ್ಟು ಚೆನ್ನಾಗಿರೋ ಮಾತನಾಡಿಯೋದು ಶೀಲ ನಿರ್ದೇಶಕವಾದ ಘಟನೆಗಳಿರಬೇಕು ಅಂದರೆ ಏನರ್ಥ ಶೀಲ ಘಟನೆಗಳು ಅಂದರೆ ಅದಕ್ಕೆ ಕ್ಯಾರೆಕ್ಟರ್ ರಿವೀಲಿಂಗ್ ಆ್ಯನ್ ಎಕ್ಡೋರ್ಸ್ ಅಥವಾ ಇನ್ಸಿಡೆಂಟ್ಸ್ ಅಂತ ಕರಿತೇವೆ ಅಂದರೆ ಒಬ್ಬ ವ್ಯಕ್ತಿಯ ಮನಸ್ಸು ಹೇಗಿದೆ ಅಂತ ಕಂಡುಕೊಳ್ಬೇಕಾದ್ರೆ ಪೂರ್ತಿ ಹೇಳೋ ಕಾರಣ ಇಲ್ಲ ಅನ್ನ ಆಗಿದೆ ಅಲ್ಲಿ ನೋಡೋದಕ್ಕೊಂದು ಅಗಳ ಹಿಡ್ದಹಾಗೆ ಅನ್ನ ಆಗಿದೆ ಅಂತ ಗೊತ್ತಾಗುತ್ತೆ ಹಾಗೆ ಒಂದು ಘಟನೆ ಹೇಳಿದರೆ ಮನುಷ್ಯನ ಸ್ಥಿತಿ ಗೊತ್ತಾಗ್ಬಿಡುತ್ತೆ ಮನಸ್ಥಿತಿ ಹೇಗಿದೆ ಅಂತ ಗೊತ್ತ ಅಂಥ ಘಟನೆಗಳನ್ನು ಹಿಡ್ಕೊಂಡ್ರೆ ಸಾಕು ರೂಪುರೇಷೆ ಸಿಗತ್ತೆ ನನಗೆ ಅಂತ ಲ್ಯಾಟಿನ್ನಲ್ಲಿ ಒಂದು ಮಾತಿದೆ ಎಕ್ಸ್ಪೇಡೆ ಹರ್ಕ್ಯುಲಮ್ ಅಂತ ಎಕ್ಸ್ಪೇಡೆ ಹರ್ಕ್ಯುಲಮ್ ಅಂತಂದರೆ ಹರ್ಕ್ಯುಲಸನ್ನು ಪಾದವನ್ನು ನೋಡಿದರೆ ಸಾಕು ಅಂತ ಹರ್ಕ್ಯುಲಸ್ ಅಂದರೆ ನಮ್ಮ ಭೀಮಸೆಯನ್ನಂಥವನು ದೇಹ ಶಕ್ತಿಯಲ್ಲಿ ಅಸಾಮಾನ್ಯನಾದಂಥವನು ಭಾಳ ದೊಡ್ಡ ಮನುಷ್ಯ ಭಾಳ ಶಕ್ತಿಯಾದಂಥ ಮನುಷ್ಯ ಅವನು ಎಷ್ಟು ದೊಡ್ಡವನು ಅಂತ ಹೇಳಬೇಕಾದ್ರೆ ತಲೆಯಿಂದ ಕಾಲವರೆಗೂ ನೋಡಬೇಕಾಗಿಲ್ಲ ಅವನ ಅಂತ ಅವನು ದೊಡ್ಡ ವಿಗ್ರಹ ಇದೆ ಅವನು ಪಾದದ ಹೆಬ್ಬೆಟ್ ನೋಡಿದರೆ ಸಾಕು ಗೊತ್ತಾಗ್ಬಿಡುತ್ತೆ ಹೇಗಿದ್ದಾನ ಅವನು ಅಂತ ಎಷ್ಟು ಚೆನ್ನಾಗಿದೆ ನೋಡಿ ಅದು ಗ್ರೀ ಮಾತಲ್ಲಿ ಹರ್ಕ್ಯುಲಸ್ನ ಇಡೀ ದೇಹ ನೋಡೋ ಕಾರಣ ಇಲ್ಲ ಅಷ್ಟು ಆ ವ್ಯಕ್ತಿ ಈಗ ಗೋಮಟೇಶ್ವರ ಕಡೆ ನೋಡೋಕ್ಕೆ ಹೋದರೆ ಅವನು ಪಾದದ ಹೆಬ್ಬೆಟ್ ನೋಡಿದ್ರೆ ಸಾಲದೆ ಎಷ್ಟೋ ಥರ ಇರಬೇಕಿದು ಅಂತ ಹೇಳೋದಕ್ಕೆ ಹೆಬ್ಬೆಟ್ ಇರಬೇಕಾದ್ರೆ ಅದಕ್ಕೆ ಪ್ರಪೋರ್ ಸ್ನೇಟಾಗಿ ದೇಹ ಇರಬೇಕಲ್ವಾ ಹಾಗೆ ಹರ್ಕ್ಯುಲಸ್ನ ಪಾದದ ಬೆಟ್ಟ ನೋಡಿದರೆ ಸಾಕು ಅನ್ನೋ ಹಾಗೆ ಒಬ್ಬ ವ್ಯಕ್ತಿಯ ಜೀವನದಲ್ಲಾದಂಥ ಒಂದು ಘಟನೆಯನ್ನು ಕಂಡರೆ ಆ ವ್ಯಕ್ತಿಯ ಸ್ಥಾಯಿ ಭಾವ ಏನು ಅಂತ ಗೊತ್ತಾಗ್ಬಿಡುತ್ತೆ ಅಂತ ಹೇಳ್ತಾರೆ ಈಗ ಒಂದೆರಡು ಘಟನೆಗಳನ್ನು ಸ್ಥೂಲ ಕಲ್ಪನೆ ಬರಬೇಕಾದರೆ ಘಟನೆ ನೋಡಬೇಕು ಅಂತ ನನ್ನ ಮನಸ್ಸಿಗೆ ಬರುವಂಥದ್ದಿದು ನಾನು ಗಾಂಧಿ ಬಗ್ಗೆ ಒಂದು ಹತ್ತು ಸಲ ಮಾತಾಡೋದಕ್ಕಿಂತ ಒಂದು ಘಟನೆ ಹೇಳಿದರೆ ಅವರ ಜೀವನದ ಪರಿಪಾಕ ಗೊತ್ತಾಗ್ಬಿಡುತ್ತೆ ಅಂತ ಸೌತ್ ಆಫ್ರಿಕಾದಲ್ಲಿ ಗಾಂಧೀಜಿ ಇದ್ದಾಗ ಡರ್ಬನ್ನಲ್ಲಿದ್ದರು ಚಳವಳಿ ಮಾಡಬೇಕು ಅಂತಾಯ್ತು ಚಳವಳಿ ಮಾಡಬೇಕು ಚಳವಳಿ ಮಾಡೋದಕ್ಕೆ ಪರ್ಮಿಷನ್ ಕೊಡೋಲ್ಲ ಅವನು ಮಿಲ್ಟ್ರಿ ಲೀಡರ್ ಇದ್ದ ಜನ್ರಲ್ ಸ್ಮ್ಸ್ ಅಂತ ಎಸ್ ಎಮ್ ಯು ಟಿ ಎಸ್ ಅಂತ ಸ್ಮಟ್ಸ್ ಅವ್ನು ಮಿಲ್ಟ್ರಿ ಮನುಷ್ಯ ಅವ್ನು ಹೇಳಿದಂತೆ ನೀನು ಪರ್ಮಿಷನ್ ಕೊಡೋಲ್ಲ ನಾಳೆ ಯಾತ್ರೆ ಮಾಡೋದಕ್ಕೆ ಮೆರವಣಿಗೆ ಹೋಗೋದು ಪರ್ಮಿಷನ್ ಕೊಡೋದಿಲ್ಲ ಆದರೆ ಗಾಂಧಿ ಕೇಳಿಲ್ಲ ನೀನು ಕೆಲಸ ನೀನು ಮಾಡ್ಕೊ ನನ್ನ ಕೆಲಸ ನಾನು ಮಾಡ್ಕೋತೀನಿ ಅಂದರು ಸಾವಿರಾರು ಜನ ಹೊರಟ್ರಂತೆ ಹೊರಟಾಗ ಆ ಜನ್ರಲ್ ಸ್ಮಟ್ಸ್ ಬಂದ ಬಂದವನು ಕುದುರೆ ಮೇಲೆ ಬಂದು ಹೇಳಿದಂತೆ ಮಿಸ್ಟರ್ ಗಾಂಧಿ ಗೋ ಬ್ಯಾಕ್ ಅದೇದಲ್ಲಿ ಆರ್ಡರ್ಸ್ ಆರ್ ಫೈರಿಂಗ್ ಫೈರಿಂಗ್ ಆರ್ಡರ್ ಕೊಡ್ತೇನೆ ಇನ್ನು ಹೋಗ್ಬಿಡು ಅಂತ ಗಾಂಧೀಜಿ ನಿನ್ನ ಕೆಲಸ ನೀನು ಮಾಡ್ಕೊಳಪ್ಪ ನಾನು ಮಾಡ್ಕೊಳ್ತೀನಿ ಅಂದರು ಹೆದರಿಕೆ ಇಲ್ಲ ಆದರೆ ಸ್ಮರ್ಟ್ಸ್ ಏನು ಮಾಡಿದೆ ಅಂದರೆ ಕುದುರೆ ಮೇಲೆ ಬಂದವನು ಕುದುರೆ ಮೇಲೆ ಕೂತ್ಕೊಂಡೆ ಗಾಂಧೀಜಿ ನಿಂತ್ಕೊಂಡಿದ್ದಾರೆ ನೆಲದ ಮೇಲೆ ಮೇಲೆ ನಿಂತ್ಕೊಂಡವನು ಎಡ್ಗಾಲ್ ನಿಂದ ಅವ್ರು ಜೋರಾಗಿ ಓದ್ದ ಗೊತ್ತ ಗಾಂಧಿ ಬಿದ್ದರು ಅಷ್ಟೇ ಅಲ್ಲ ಅವ್ರು ಇವ್ರ ಮೇಲೆ ಚಾರ್ಜ್ ಹಾಕ್ಬಿಟ್ಟು ಮೂರು ತಿಂಗಳು ಜೇಲಲ್ಲಿ ಹಾಕಿದರು ಯಾವ ಮನುಷ್ಯ ಕುದುರೆ ಮ್ಯಾಲ ಬಂದು ಎದೆ ಒದ್ದು ಜೇಲಿಗೆ ಹಾಕಿದ್ನೋ ಅವನ ಬಗ್ಗೆ ಕರುಣೀ ಇರೋಕ್ಕೆ ಸಾಧ್ಯ ಇದೆಯಾ ನಮಗೇನಾದರೂ ಸಾಮಾನ್ಯ ಮನುಷ್ಯರಿಗೆ ಕುದೀತಾ ಇರತ್ತೆ ಒಳಗಡೆ ಇಲ್ಲಿಗೆ ಮಾಡಿದ ಅಂಥೇಳಿ ಆದರೆ ಮೂರು ತಿಂಗಳು ಶಿಕ್ಷೆ ಆಗಿ ಹೊರಗೆ ಬಂದ ಮ್ಯಾಲ ಗಾಂಧೀಜಿ ಮಾಡಿದ ಮೊಟ್ಟು ಮೊದಲನೇ ಕೆಲಸ ಅಂದರೆ ಅವ್ರ ಕಂಕಣದಲ್ಲಿ ಈ ನ್ಯೂಸ್ ಪೇಪರಲ್ಲಿ ಕಟ್ಟಿದ ಪಟ್ ಪೊಟ್ಟಣ ಇತ್ತಂತೆ ಸೀದಾ ಜನ್ರಲ್ ಸ್ಮ್ಸ್ ರೂಮಿಗೆ ಹೋದ್ರಂತೆ ಕೋಣೆಗೆ ಒಬ್ಬಟ್ಟು ಜನ್ರಲ್ ಸ್ಮರ್ಟ್ಸ್ ನಾನು ಮೂರು ತಿಂಗಳು ಜೇಲಲ್ಲಿದ್ದನಲ್ಲಪ್ಪ ಅವಾಗ ನನ್ನ ಪಕ್ಕದಲ್ಲಿ ಇನ್ನೊಬ್ಬ ಖೈದಿ ಇದ್ದ ಅವ್ನು ಚಪ್ಪಲಿ ಹೊಲೆಯೋನು ಅವನ ಕಡೆಯಿಂದ ಚಪ್ಪಲಿ ಹೇಗೆ ಹೊಲಿಯೋದು ಕಲ್ಕೊಂಡ್ಬಿಟ್ಟಿದ್ದೆ ನಾನೀಗ ಎರಡು ಜೊತೆ ಮಾಡಿದ್ದೆ ನಿನಗೊಂದು ನನಗೊಂದು ತಗೋ ನೀನು ಚಪ್ಪಲಿ ಎಂದು ಕೊಟ್ಟರಂತೆ ಯಾರು ಮನುಷ್ಯ ತಾನು ಎದೆ ಒದ್ದಿದ್ದಾನೋ ಅವನು ಎದೆಗೆ ಕಾಲಿಗೆ ಚಪ್ಪಲಿ ಮಾಡಿಕೊಡುವಂಥದ್ದಿದೆಯಲ್ಲ ಅದರಲ್ಲಿ ಕೊಂಕಿಲ್ಲ ಕೊಂಕಿಲ್ಲ ನೀನು ಎದೆಗೆ ಒದ್ದಿದೆಯಲ್ಲ ನೀನು ಚಪ್ಪಲಿ ತಗೋ ಅಂತಲ್ಲ ನಾನೊಂದು ಮಾಡ್ಕೊಂಡಿದ್ದೆ ನಿನಗೊಂದು ಕೊಟ್ಟಿದ್ದೇನೆ ತಗೋ ಅಂತ ತಮಾಷೆ ನೋಡಿ ಹೇಗಿದೆ ಅವನು ಏನಂದಬೇಕು ತೋಚಲಿಲ್ಲ ಅವ್ನು ಏನು ಮಾಡಬೇಕು ಅಂತ ಮುಂದೆ ವರ್ಷಗಳ ಕಳೆದ ಮೇಲೆ ಬಿರ್ಲಾದ ಬಿರ್ಲಾ ಹೌಸಲ್ಲಿ ಒಂದು ಎಕ್ಸಿಬಿಷನ್ ಮಾಡಿದಾಗ ಅವನು ಕೇಳಿದ್ರಂತೆ ನೀನು ಪತ್ರ ಬರ್ಕೊಡು ಅಂತ ಅವನು ಆ ಚಪ್ಪಲಿ ವಾಪಸ್ ಕಳಿಸಿದ್ದಾನೆ ಅದ್ರ ಜೊತೆ ಪತ್ರ ಬರೆದಿದ್ದಾನೆ ಅದ್ರ ಜೊತೆಗೊಂದು ಬರಿತಾನೆ ಐವ್ ಓರ್ ದೀಸ್ ಚಪ್ಪಲ್ಸ್ ಓನ್ಲಿ ಒನ್ಸ್ ಒಂದೇ ಒಂದು ಸಲ ಚಪ್ಪಲಿ ಹಾಕ್ಕೊಂಡಿದ್ದೆ ಇದನ್ನು ಐ ಡೇರ್ ನಾಟ್ ವೇರ್ ದೆಮ್ ಅಗೇನ್ ಇನ್ನೂ ಹಾಕ್ಕೊಳ್ಳೋ ಧೈರ್ಯ ಇಲ್ಲ ಬಿಕಾಸ್ ದಿ ಆರ್ ಪ್ರಿಪೇರ್ಡ್ ಬೈ ಮಹಾತ್ಮ ಒದ್ದವನು ಹೇಳೋ ಮಾತಿದ್ದು ಮಹಾತ್ಮ ಮಾಡಿದಂಥ ಚಪ್ಪಲಿ ಹಾಕ್ಕೊಳ್ಳೋ ಧೈರ್ಯ ನನಗಿಲ್ಲ on heltane i have kept these photographs beside the these, these chappels i kept these chappels beside the photograph of jesus christ all these years jesus christ na photo pakkali chappli ittide idu nanu iru divasa anta nodi idu helod nanu maatnaado sulabha smart sik bayyod baala sulabha samanya pratikriye adra gandhi var jeevanadalli navu heltide kennegu ikenne kodadre ikenne kodbeku anta heluvantadu astheyalla yede goddavan khali chappli maadi kododidiyalla ಒಂದು ಘಟನೆ ಸಾಲದೆ ಡಿ ವಿ ಜಿ ಅವ್ರನ್ನು ತೋರಿಸೋದಕ್ಕೆ ಹೇಗಿದ್ದರು ಅಂತ ಹೇಳಿ ಹೀಗೆ ಜೀವನ ನಿರ್ದೇಶನ ಶೀಲ ನಿರ್ದೇಶನ ಮಾಡುವಂಥ ಘಟನೆಗಳು ಒಂದು ಎರಡಾದರೂ ಸಾಕು ಅವ್ರ ಜೀವನ ಹೇಗಿತ್ತು ಅಂತ ಅರಿವಾಗ್ತದೆ ಆ ದೃಷ್ಟಿಯಿಂದ ಬರೆದಿದ್ದೀವಿ ಅಂತ ಇದಕ್ಕೆ ನಾನು ಹೆಚ್ಚು ಟೈಮ್ ತೊಗೊಳ್ದಿಲ್ಲ ಯಾಕಂದರೆ ವಿಷಯ ತುಂಬ ಜಾಸ್ತಿ ಇರೋದರಿಂದ ಅವರೊಂದು ಉದಾಹರಣೆ ಕೊಡ್ತಾರೆ ಅವ್ರದ್ದೇ ಉದಾಹರಣೆ ಹೇಳ್ಬಿಡ್ತೇನೆ ಕೆಲವೊಂದು ಕಡೆಗೆ ನಾನು ಡಿ ವಿ ಮಾತುಗಳನ್ನೇ ಓದ್ತೇನೆ ಕಾರಣ ಇಷ್ಟೇ ಸ್ನೇಹಿತರು ದಯವಿಟ್ಟು ಆ ವಿಷಯಗಳನ್ನು ಸ್ವಲ್ಪ ಗಮನಿಸಿ ಹೇಗೆ ಅವರು ಒಂದು ವ್ಯಕ್ತಿ ಚಿತ್ರಣ ಮಾಡ್ತಾರೆ ಅಂತ ಇದೊಂದು ಅದ್ಭುತ ಶೈಲಿ ಅದು ಶೈಲಿ ಒಂದು ಘಟನೆಗೆ ಮೊದಲು ಅವರು ವಾತಾವರಣ ಹೇಗೆ ನಿರ್ಮಾಣ ಮಾಡ್ತಾರೆ ಅಂತ ಒಂದು ಯಾವುದೋ ಘಟನೆ ಹೇಳಬೇಕಾದ್ರೆ ಅದಕ್ಕೊಂದು ವಾತಾವರಣ ಬೇಕು ಒಂದು ನಾಟಕದಲ್ಲಿ ಒಂದು ಬರಬೇಕಾದ್ರೆ ಅದಕ್ಕೊಂದು ವಾತಾವರಣ ಸೃಷ್ಟಿ ಮಾಡಬೇಕಲ್ವ ವಾತಾವರಣ ಮಾಡಿ ಅವ್ರ ಮನಸ್ಸೇನೋ ಇವ್ರ ಮನಸ್ಸೇನೋ ಎಲ್ಲ ನೆನೆಸ್ಕೊಂಡ್ಬಿಟ್ಟು ಘಟನೆ ಹಿಂಗಾಯಿತು ಅಂತ ಹೇಳೋದು ಒಂದು ಹಿನ್ನೆಲೆ ಎರಡನೇದು ಘಟನೆ ಅದನ್ನು ನನಗಾಗುವಂಥ ಲಾಭ ಓದುವಂಥವ್ರಿಗೆ ಆಗುವಂಥ ಲಾಭ ಘಟನೆ ನನಗೇನು ಪ್ರಯೋಜನ ಅನ್ನುವಂಥದ್ದನ್ನು ಮೂರೂ ನೆನಪಿಟ್ಕೊಂಡು ಬರೆದಿದ್ದಾರೆ ಡಿ ವಿ ಜಿ ಈ ಘಟನೆ ನೋಡಿ ಹೇಗಿದೆ ಒಂದು ಸಲ ಡಿ ದಿವಾನ್ ರಂಗಾಚಾರ್ ಅವ್ರ ವ್ಯಕ್ತಚಿತ್ರ ಬರೀಬೇಕು ಅಂತ ತೀರ್ಮಾನ ಮಾಡ್ಕೊಂಡ್ರಂತೆ ಆಗಿನ್ನೂ ಡಿ ವಿ ಜಿಗೆ ಇಪ್ಪತ್ತು ವರ್ಷ ರಂಗಾಚಾರ್ ಜೀವನ ಚರಿತ್ರೆ ಬರೀಬೇಕು ಅಂತ ಎಷ್ಟು ವಸ್ತುನಿಷ್ಠವಾಗಿ ಬರೀಬೇಕು ಅಂತಂದ್ರೆ ಅವ್ರು ಹೇಳಿದ್ರಂತೆ ಒಂದು ಹತ್ತು ಜನನ ಇಂಟರ್ವ್ಯೂ ಮಾಡಬೇಕು ನಾನು ಅವ್ರ್ದೆಲ್ಲ ಅಭಿಪ್ರಾಯ ಸೇರಿಸಿ ಆಮೇಲೆ ಬರೀಬೇಕು ಜೀವನ ಚರಿತ್ರೆ ಅಂತ ಯಾರು ಹೇಳಿದ್ರಂತೆ ಈಗ ದಿವಾನ್ರಾಗಿದ್ದಾರಲ್ಲ ಟಿ ಆನಂದರಾಯರು ಅವ್ರ ಕಡೆ ಹೋಗಿ ಅಂತ ಹೇಳಿದ್ರಂತೆ ಆನಂದರಾಯರ ಕಡೆ ಹೋಗಿ ಅವ್ರು ಹೇಳ್ತಾರೆ ವಿಷಯ ರಂಗಾಚಾರ್ಲು ಬಗ್ಗೆ ಅಂತ ಹೇಳಿದ್ರಂತೆ ಆಗ ಹೋದರು ಹೇಗೆ ಬರೆದಿದ್ದಾರೆ ಅಂದರೆ ಆಗ ನಾನು ಸುಮಾರು ಇಪ್ಪತ್ತರಲ್ಲಿದ್ದವನು ಮೆಟ್ರಿಕ್ಯುಲೇಷನ್ ಪರೀಕ್ಷೆಯಲ್ಲಿ ಮಣ್ಣು ತಿಂದಿದ್ದೆ ಅವ್ರ ಮಾತು ಮೆಟ್ರಿಕ್ಯುಲೇಷನ್ ಪರೀಕ್ಷೆ ಫೇಲ್ ಆಗಿದೆ ಅಂದರೆ ಹೇಗೆ ದಯವಿಟ್ಟು ಗಮನಿಸಬೇಕಾದ ಸ್ಟೈಲ್ ಇದೆ ರೈಟರ್ ಸ್ಟೈಲ್ ಹೇಗಿದೆ ಅಂದರೆ ಆನಂದ್ ರಾಯರು ದಿವಾನ್ರಾಗಿದ್ದವರು ಅತ್ಯಂತ ಶ್ರೇಷ್ಠ ಹುದ್ದೆಯಲ್ಲಿದ್ದವರು ನಾನು ಎಸ್ ಎಸ್ ಎಲ್ ಸಿ ಫೇಲ್ ಆಗಿದ್ದವನು ಕಾಂಟ್ರಾಸ್ಟ್ ಕ್ರಿಯೇಟ್ ಮಾಡ್ತಾರೆ ಇಂಥವನ್ನ ಹೋದಾಗ ಅವರು ಏನು ಮಾಡಿದರು ಅಂತ ದೊಡ್ಡವರು ಬಂದರೆ ಮಾತು ಬೇರೆ ಹೋಗಿದ್ದೆ ಆನಂದರಾಯರು ಅರುವತ್ತು ವರ್ಷದ ಹತ್ತಿರಕ್ಕೆ ಬಂದಿದ್ದವರು ನಡೆ ನುಡಿಗಳೆರಡರಲ್ಲೂ ಕರಾರುವಾಕ್ ಮನುಷ್ಯ ಎಂದು ಹೆಸರಾಗಿದ್ದವರು ಅವರು ಇಂಗ್ಲೀಷ್ ಸಾಹಿತ್ಯದಲ್ಲಿ ಪರಿಣಿತರಾಗಿದ್ದಂಥವರು ಇಂಥ ದೊಡ್ಡ ಮನುಷ್ಯರಲ್ಲಿ ನನ್ನಂಥವನು ಹೇಗೆ ನಡೆದುಕೊಳ್ಳುವುದು ಯುಕ್ತವೆಂದು ನಾನು ಚಿಂತೆ ಮಾಡಿದ್ದೆ ಅವರು ಗೊತ್ತು ಮಾಡಿದ ದಿವಸ ಗೊತ್ತು ಮಾಡಿದ ವೇಳೆಗೆ ಗೊತ್ತು ಮಾಡಿದ ಸ್ಥಳಕ್ಕೆ ಹೋದೆ ಸ್ಥಳ ಅವರ ಮನೆ ಹೊತ್ತು ಮಧ್ಯಾಹ್ನ ಮೂರು ಗಂಟೆ ಇದು ಗಮನಿಸಬೇಕಾದ್ದು ಅಂದರೆ ಅವರ ಮೆಮರಿ ಪವರ್ ಹೇಗಿತ್ತು ಡಿ ವಿಜಿದು ಅಂತ ಆದಮೇಲೆ ಐವತ್ತು ವರ್ಷಕ್ಕೆ ಬರೆದದ್ದಿದು ಕರೆಕ್ಟಾಗಿ ಮೂರು ಗಂಟೆಗೆ ಹೋಗಿದ್ದಾರೆ ನಾನು ಮನೆಯ ಆವರಣವನ್ನು ಪ್ರವೇಶಿಸಿ ಮೊಗಸಾಲೆಯ ಮೆಟ್ಟಿಲನ್ನು ಹತ್ತುತ್ತಿದ್ದಂತೆಯೇ ಒಬ್ಬ ಕಾರ್ಕೂನರು ಒಳಗಿನಿಂದ ಬಂದು ನನ್ನ ಹೆಸರನ್ನು ಹೇಳಿ ಇಂಗ್ಲೀಷಿನಲ್ಲಿ ನೀವು ಇಂಥವರೇ ಎಂದು ಕೇಳಿದರು ನಾನು ಹೌದು ಎನ್ನುತ್ತಲೇ ಒಳಗೆ ಹೋಗಿ ಎಂದರು ಅದರಂತೆ ನಾನು ಅವರು ತೋರಿಸಿದ ಕೊಠಡಿಯೊಳಗೆ ಕಾಲಿಟ್ಟೆ ಎಷ್ಟು ಚೆನ್ನಾಗಿ ಕಣ್ಣು ಮುಂದೆ ಕಟ್ಟೋ ಹಾಕಿ ಬರುತ್ತೆ ಅವ್ರ ಕೋಟಲ್ಲಿ ಹೋದೆ ನಾನು ಅಲ್ಲಿ ನಿಂತಿದ್ದರು ಆನಂದರಾಯರು ಕೂತಿಲ್ಲ ಅವರು ನಿಂತಿದ್ದಾರೆ ನಾನು ನಮಸ್ಕಾರ ಎಂದು ಹೇಳಿ ಕೈ ಮುಗಿದೆ ಅವರು ಪ್ರತಿ ನಮಸ್ಕಾರ ಮಾಡಲು ಕೈ ಕುಲುಕಿಗಾಗಿ ಕೈಯನ್ನು ಚಾಚಿದರು ಹ್ಯಾಂಡ್ ಮಾಡಬೇಕು ಅಂತ ಕೈ ಚಾಚಿದರು ಅದಾದ ಮೇಲೆ ಒಂದು ಕುರ್ಚಿಯನ್ನು ತೋರಿಸಿ ಇಂಗ್ಲೀಷಿನಲ್ಲಿ ದಯವಿಟ್ಟು ಕೂಡಿ ಎಂದರು ದಯವಿಟ್ಟು ಕೂಡಿ ಎಂದರು ನಾನು ಕುಳಿತುಕೊಳ್ಳದೆ ಪ್ರವರವನ್ನು ಹೇಗೆ ಮೊದಲು ಮಾಡಬೇಕು ಎಂದು ಯೋಚಿಸುತ್ತಿದ್ದೆ ಹ್ಯಾ ಹೇಳ್ಕೊಳ್ಳಿ ನನ್ನನ್ನು ಅಂತ ವಿಚಾರ ಮಾಡ್ತಿದ್ದೆ ಅವರು ಎರಡನೇ ಬಾರಿ ದಯವಿಟ್ಟು ಕೂಡಿರಿ ಎಂದರು ನಾನು ಪರವಾಗಿಲ್ಲ ಎಂದು ಹೇಳಿ ಮುಂಬರಿಯೋ ಪ್ರಯತ್ನದಲ್ಲಿದ್ದೆ ಆನಂದರಾಯರು ಮೂರನೇ ಸಲ ದಯವಿಟ್ಟು ಕೂಡಿರಿ ನೀವು ಕುಳಿತುಕೊಳ್ಳುವುದಕ್ಕೆ ಮುಂಚೆ ನಾನು ಕೂತುಕೊಳ್ಳೋದಿಲ್ಲ ಇಬ್ಬರೂ ಕೂಡದಿದ್ದರೆ ಮಾತುಕತೆ ಇಲ್ಲ ಎಂದು ಖಂಡಿತವಾದ ಧ್ವನಿಯಿಂದ ಹೇಳಿದರು ಬಳಿಕ ನಾನು ಕುಳಿತು ಮಾತುಕತೆ ಆಡಿದೆ ಎಲ್ಲ ಸುಮುಖವಾಯಿತು ಇಷ್ಟು ಹೇಳಿಬಿಟ್ಟು ನೋಡಿ ಘಟನೆ ವಾತಾವರಣ ಕ್ರಿಯೇಟ್ ಮಾಡಿದರು ಘಟನೆ ಹೇಳಿದರು ಮುಂದಿನ ಸಾಲು ನೋಡಿ ಹೇಗಿದೆ ಆನಂದರಾಯರು ಎಂಥ ವಿನಯ ಮರ್ಯಾದೆಗಳುಳ್ಳವರು ಎಂಬುದಕ್ಕೆ ಇದು ನಿದರ್ಶನ ಮತ್ತೊಬ್ಬರು ದಿವಾನ್ ಬಂದರೆ ಅಧಿಕಾರಿಗಳು ಬಂದರೆ ಮಾತು ಬೇರೆ ಎಸ್ ಎಸ್ ಫೇಲ್ ಆಗಿ ಇಪ್ಪತ್ತು ವರ್ಷ ಹುಡುಗ ದಿವಾನ್ರು ನೋಡೋಕ್ಕೆ ದಿವಾನ್ ನಡ್ಕೊಂಡಂಥ ರೀತಿ ಇದು ಅದಕ್ಕೆ ಹೇಳ್ತಾರೆ ಅವ್ರು ಎಷ್ಟು ವಿನಯಶಾಲಿಗಳಾಗಿದ್ದರು ಮರ್ಯಾದೆ ಉಳ್ಳವರಾಗಿದ್ದರು ಅನ್ನೋದಕ್ಕೆ ನಿದರ್ಶನ ಇದು ಅಂತ ದಿವಾನ್ರಾಗೋದಕ್ಕಿಂತ ಮೊದಲು ಅವರು ಸೆನ್ಸಸ್ ಕಮಿಷನರ್ ಆಗಿದ್ದರಂತೆ ಆನಂದರಾಯರು ಅದು ದೊಡ್ಡ ಹುದ್ದೆ ಅದು ಸೆನ್ಸಸ್ ಕಮಿಷನರ್ ಆಗಿದ್ದರಂತೆ ಆಗಾದಂಥ ಘಟನೆ ಹೇಳ್ತಾರೆ ಯಾಕೆಂದರೆ ಒಂದೇ ಘಟನೆಯಿಂದ ಜೀವನ ತೀರ್ಮಾನ ಮಾಡೋಕ್ಕಾಗೋದಿಲ್ಲಲ್ಲ ಇನ್ನೊಂದು ಘಟನೆ ಹೇಳ್ತಾರೆ ಆಗ ಅವರ ಕಚೇರಿಯ ಮ್ಯಾನೇಜರ್ ಆಗಿದ್ದವರು ರಾಮಯ್ಯ ಎಂಬುವರು ಆನಂದರಾಯರು ಕಚೇರಿಗೆ ಹನ್ನೊಂದು ಗಂಟೆಗೆ ಸರಿಯಾಗಿ ಬರುವರು ದಯವಿಟ್ಟು ಗಮನಿಸಿ ಎಲ್ಲೂ ಒಂದು ಪದ ವೇಸ್ಟ್ ಆಗಿಲ್ಲ ಅವರ ಗುಣಗಳನ್ನು ಹೇಗೆ ಒಂದೊಂದು ಸಾಲನ್ನು ಹೇಳ್ತಾ ಹೋಗ್ತಾರೆ ನೋಡಿ ಸೆನ್ಸನ್ಸ್ ಕಮಿಷನರ್ ಆಗಿದ್ರು ದೊಡ್ಡವರು ಎಂದೂ ಲೇಟಾಗಿ ಹೋಗ್ತಿರಲಿಲ್ಲ ಆಫೀಸಿಗೆ ಒಂದು ನಿಮಿಷ ಮುಂದೆ ಅಲ್ಲ ಒಂದು ನಿಮಿಷ ಹಿಂದೆ ಅಲ್ಲ ಗರಿಯಾಳ ಠಣ್ ಠಣ್ ಎಂದು ಮೊದಲಾದಾಗ ಅವ್ರ ಫಸಲಿನಿಂದ ಒಳಗೆ ಹೆಜ್ಜೆ ಹಾಗೆ ಬಂದು ತಮ್ಮ ಕುರ್ಚಿಯ ಕುಳಿತ ಮರುಕ್ಷಣದಲ್ಲಿಯೇ ರಾಮಯ್ಯ ಎಲ್ಲರೂ ಬಂದಿದ್ದಾರೆಯೇ ಎಂದು ಕೇಳುವರು ಒಂದು ಕೂತ್ಕೊಂಡು ಹನ್ನೊಂದು ಗಂಟೆಗೆ ಆನಂದರಾಯರಿಗೆ ದೃಷ್ಟಿ ಪಾಠವ ಕೊಂಚ ಕಡಿಮೆ ಕಣ್ಣು ಸರಿಯಾಗಿ ಕಾಣಿಸಲ್ಲ ಅವರಿಗೆ ತುಂಬ ಸಮೀಪವಾಗಿದ್ದ ವಸ್ತುವನ್ನು ಮಾತ್ರ ಗುರುತಿಸಲಾಗುತ್ತಿತ್ತು ಅದಕ್ಕೆ ರಾಮಯ್ಯ ಕೇಳುವುದು ಎಲ್ಲರೂ ಬಂದಿದ್ದಾರಾ ಅಂತ ಓದುವುದು ಬರೆಯುವುದು ಪ್ರಯಾಸವಾಗಿತ್ತು ರಾಮಯ್ಯನವರು ಎಲ್ಲರೂ ಬಂದಿದ್ದಾರೆ ಎಂದು ಹೇಳಿದ ಕೂಡಲೇ ಸಿಬ್ಬಂದಿ ಎಲ್ಲ ಬಂದಿದೆಯೇ ಎಂದು ಕೇಳುವರು ಎಲ್ಲ ಬಂದಿದೆ ಸರ್ ಎಂದು ಜವಾಬ್ದು ಕೂಡಲೇ ಹಾಗಾದರೆ ಎಲ್ಲರಿಗೂ ಕಾಫಿ ಬಡಿಸಿದ್ದಾಗಲಿ ಎನ್ನುವರು ಕೆಲಸದವರು ಕಾಫಿಗೆ ಹೋಗೋದಲ್ಲ ನಮ್ಮಲ್ಲಿರುತ್ತೆ ಕುರ್ಚಿ ಕುರ್ಚಿ ಕೋಟ್ ಹಾಕ್ಬಿಟ್ಟು ಕಾಫಿಗೆ ಹೋಗೋದು ಇಲ್ಲಿ ಕಾಫಿ ಅಲ್ಲೇ ಬರೋದು ಹೇಳ್ತಾ ಹನ್ನೊಂದು ಗಂಟೆಗೆ ಎಲ್ಲರೂ ಕಾಫಿ ಬಡಿಸಿದ್ದಾಗಲಿ ಎನ್ನುವರು ಹೀಗೆಯೇ ಮಧ್ಯಾಹ್ನ ಎರಡು ಗಂಟೆಯ ಸುಮಾರಿನಲ್ಲೂ ಆಗೋದು ದೊಡ್ಡ ಲೋಟದಲ್ಲಿ ಕಾಫಿ ದೊಡ್ಡ ತಟ್ಟೆಯಲ್ಲಿ ಉಪಹಾರ ಈ ಕಾಫಿ ಉಪಹಾರಗಳು ಆನಂದರಾಯರು ಸ್ವಂತವಾಗಿ ಸಹೋದ್ಯೋಗಿಗಳಿಗೆ ದಿನದಿನವೂ ಮಾಡಿಸುತ್ತಿದ್ದ ಔತಣ ಸ್ವಂತವಾಗಿ ಆನಂದರಾಯರು ಆಗರ್ಭ ಶ್ರೀಮಂತರು ಆ ಶ್ರೀಮಂತಿಯ ಜೊತೆಗೆ ಔದಾರ್ಯವು ವಿನಯವೂ ಸ್ವಾಭಾವಿಕವಾಗಿ ಬಂದಿದ್ದ ಗುಣಗಳೆಂಬುದು ನೆನೆಸಿಕೊಂಡರೆ ಹರ್ಷ ನೋಡಿ ಮನೆಯಿಂದ ಶ್ರೀಮಂತಿಕೆ ಇರಬೇಕು ನಮ್ಮಲ್ಲಿ ಶ್ರೀಮಂತರು ತುಂಬಾ ಜನ ಇದ್ದಾರೆ ಕೊಡೋ ಮನಸ್ಸಿಲ್ಲದೆ ಇರುತ್ತಾರೆ ಇಲ್ಲಿ ಶ್ರೀಮಂತಿಕೆಯ ಜೊತೆಗೆ ಔದಾರ್ಯ ಸೇರಿಕೊಂಡಿದೆ ವಿನಯ ಸ್ವಾಭಾವಿಕವಾಗಿ ಸೇರಿಕೊಂಡಿದೆ ಇದು ವ್ಯಕ್ತಿ ವಿಶೇಷಕ್ಕೆ ನಿದರ್ಶನ ಇಷ್ಟು ಹೇಳಿಬಿಟ್ಟು ಡಿ ವಿಜಿನ್ಮೇ ಕಾಷನ್ ಹ್ಯಾಂಗ್ ಆನಂದರಾಯರ ಸ್ವರೂಪವನ್ನು ಸಂಪೂರ್ಣವಾಗಿ ಚಿತ್ರಿಸದಂತಾಯಿತು ಎಂದು ಯಾರು ಭಾವಿಸಲಾರರು ಆ ಸಂಗತಿಗಳು ಅವರ ಅಧಿಕಾರ ನಿರ್ವಾಹ ದಕ್ಷತೆಯನ್ನು ಸೋದಿಸುತ್ತವೆ ಎಂದು ಯಾರೂ ತಿಳಿಯರು ಎಷ್ಟು ಚೆನ್ನಾಗಿರೋ ಮಾತು ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದರೆ ಭಾಳ ಅರ್ಥ ಆಗುತ್ತೆ ಇದರೊಳಗೆ ತುಂಬ ಅರ್ಥ ಇದೆ ಇದರೊಳಗೆ ಅವರು ಕಾಫಿ ಕೊಡ್ತಾ ಇದ್ರು ವಿನಯವಾಗಿದ್ದರು ಅಂದರೆ ಎಫಿಷಿಯಂಟ್ ಆಗಿದ್ರು ಅಂತ ಏನು ಅರ್ಥ ಅಲ್ಲ ಅಂತ ಅವರು ಅದ್ರ ಬಗ್ಗೆ ಮಾತಾಡೋಲ್ಲ ಅದ್ರ ಬಗ್ಗೆ ಅದರಿಂದ ಕಾರ್ಯನಿರ್ವಾಹ ದಕ್ಷತೆಯನ್ನು ತೋರಿಸುತ್ತವೆ ಎಂದು ಯಾರೂ ತಿಳಿಯಲಾರರು ಅವರ ಅಧಿಕಾರ ನಿರ್ವಾಹದ ರೀತಿ ರೀತಿಗಳ ವಿಚಾರದಲ್ಲಿ ಅಭಿಪ್ರಾಯ ಭೇದವಿರುವುದು ಸ್ವಾಭಾವಿಕ ಅನ್ಬೋದು ಜನ ಏನು ರೀ ಎಲ್ಲ ಕಾಫಿ ಆಯಿತು ಹುಟ್ಟಿ ಆಯಿತು ಕೆಲಸನೇ ಸರಿಯಾಗಿ ಮಾಡ್ತಿರ್ಲಿಲ್ಲ ಅವರು ಅಂತ ಇನ್ನೊಬ್ಬರು ಅನ್ಬಹುದು ಅದ್ರ ಬಗ್ಗೆ ಚರ್ಚೆ ಬೇಡ ನಾನು ಬಂದದ್ದು ಅದಕ್ಕೆ ಅಂದರೆ ರಾಜಕೀಯವಾದರೂ ಸಾರ್ವಜನಿಕ ವಿಚಾರ ಮರ್ಯಾದೆ ಸ್ನೇಹಗಳಾದರೂ ಅವರ ವೈಯಕ್ತಿಕ ವಿಶೇಷ ಇದನ್ನು ಗುರುತಿಸೋದು ಭಾಳ ಅದ್ಭುತ ಇದು ಈ ಸಾಮಾಜಿಕವಾಗಿ ಏನಾದರೂ ಇರಪ್ಪ ಆದರೆ ಮನುಷ್ಯನಾಗಿ ಹೇಗಿದ್ದೀರಾ ನೀವು ಅಂತ ಅದು ಕೇಳ್ತಾರೆ ಎರಡು ಗುಣಗಳು ಆನಂದರಾಯರು ವ್ಯಕ್ತಿಗಳಾಗಿ ಮನುಷ್ಯರಾಗಿ ಹೇಗಿದ್ದರು ಅಂತ ತೋರಿಸೋದು ನಿದರ್ಶನ ಆಗ್ತದೆ ಅಂತ ಹೇಳ್ತಾರೆ ಇಂಥ ಎಷ್ಟೊಂದು ನೆನಪಿನ ಚಿತ್ರಗಳನ್ನು ಡಿ ವಿ ಕೊಟ್ಟಿದ್ದಾರೆ ಪುಸ್ತಕಗಳಲ್ಲಿ ಹಾಮ ನಾಯ್ಕರು ಬರೀತಾರೆ ಅದ್ಭುತವಾದ ಮಾತನ್ನು ಬರೀತಾರೆ ಡಿ ವಿ ಇನ್ನೇನನ್ನೂ ಬರೆಯದೆ ಈ ಜ್ಞಾಪಕ ಚಿತ್ರಗಳನ್ನು ಅಷ್ಟೇ ಅವರ ಹೆಸರು ಅಜರಾಮರವಾಗುತ್ತಿತ್ತು ನೋಡಿ ಎಷ್ಟು ಒಳ್ಳೆಯ ಮಾತು ಇನ್ನೇನೂ ಬರೆಯದೆ ಇದಿಷ್ಟೇ ಬರೆದಿದ್ದರೂ ಸೊ ಅಮರಾಗಿ ಹೋಗ್ತಿತ್ತು ಹೆಸರವ್ರದು ಈ ಎಂಟು ಗ್ರಂಥಗಳ ಮಾಲೆ ಎಂಟು ಪುಸ್ತಕ ಇದೆ ಜ್ಞಾಪಕ ಚಿತ್ರ ಒಂದು ಜೀವಮಾನದ ಕೃತಿ ಎಂತ ಕರೀತಾರೆ ಒಬ್ಬ ಮನುಷ್ಯ ಜೀವಮಾನದಲ್ಲಿ ಬರಿಬೋದಂಥ ಪುಸ್ತಕ ಇದೆ ಎಂಟು ಗಂಧ ಗಂಥಗಳು ಇದೊಂದೇ ಬರೆದಿದ್ದರೆ ಸಾಕಾಗಿತ್ತು ಅಂತ ಇದು ಎಷ್ಟು ಪುಟ ಇದೆ ಗೊತ್ತಾ ಜೀವ ಜ್ಞಾಪಕ ಚಿತ್ರ ಶಾಲೆ ಎರಡು ಅದರಲ್ಲಿ ನೂರ ಎಂಬತ್ತೈದು ಎಂಟು ಪುಸ್ತಕ ಈ ಕಾಲದ ಸಮಗ್ರ ಸಮಗ್ರವಾದಂಥ ಸಂಸ್ಕೃತಿಯನ್ನು ಡಿ ವಿಜಿಲಿ ನಮಗೆ ಉಳಿಸ್ಕೊಟ್ಟಿದ್ದಾರೆ ಹಿಂದೆ ಹೇಗಿತ್ತು ಪ್ರಪಂಚ ಅಂತ ಗೊತ್ತಾಗಬೇಕಾದ್ರೆ ಇದನ್ನು ಓದಿದರೆ ನಮ್ಗೆ ಅರ್ಥ ಆಗಿಬಿಡುತ್ತೆ ಅವ್ರು ರಿ ಬರೆದ ಹಾಗೆ ಸುಮಾರು ಮುಕ್ಕಾಲು ಶತಮಾನದ ಹಿಂದಿನ ಜನರ ರಾಜಕೀಯ ಸಾರ್ವಜನಿಕ ಜೀವನ ಅಂದಿನ ಜನರ ಸಾಮಾಜಿಕ ಜೀವನ ಮತ್ತು ನಂಬಿಕೆ ಮೇಲಾಗಿ ಆ ಜನರು ಶ್ರದ್ಧೆ ನಿಷ್ಠೆಗಳಿಗೆ ಅನುಸರಿಸಿದ್ದ ಜೀವನ ಮೌಲ್ಯಗಳು ಇವೆಲ್ಲದರ ಚಿತ್ರಣ ಸಿಗುತ್ತದೆ ಇದು ಭಾಳ ಮುಖ್ಯ ಇದು ಓದಿದಾಗ ಆ ಜನ ಹೇಗಪ್ಪ ಬದುಕಿದ್ರು ಅನಿಸುತ್ತೆ ಇಲ್ಲದ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ ತಸು ಶಾಮರಾರ ಒಂದು ಅದ್ಭುತ ಪುಸ್ತಕ ಪುಸ್ತಕ ಬರೆದಿದ್ದಾರೆ ತಮಗೆಲ್ಲ ಗೊತ್ತಿರಬೇಕು ಮೂರು ತಲೆಮಾರು ಅಂತ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಕೂಡ ಬಂತು ಅದಕ್ಕೆ ಭಾಳ ಒಳ್ಳೆಯ ಪುಸ್ತಕ ಅವರು ತುಂಬ ಸಂಬಂಧಿಗಳು ನನ್ನ ಜೊತೆ ಕೆಲಸ ಮಾಡ್ತಾಯಿದ್ರು ಒಬ್ಬರು ಅವರು ಮನೆಗೆ ಹೋದಾಗ ಆ ಮೂರು ತಲೆಮಾರು ಪುಸ್ತಕ ನನಗೆ ಕೊಟ್ಟರು ಓದಿ ನೀವು ಅಂತ ಕೊಟ್ಟರು ಅವರೇ ತಮ್ಮ ಸೈನ್ ಹಾಕಿ ಕೊಟ್ಟರು ಪುಸ್ತಕ ನನಗೆ ಓದಿ ತುಂಬ ಚೆನ್ನಾಗಿ ಅನಿಸ್ತು ಭಾಳ ಖುಷಿಯಾಯಿತು ಅವ್ರು ಬರ್ತಾರೆ ಕಂಡದ್ದು ಕೇಳಿದ್ದು ಹಿಂದಿನದ್ದು ಅಂತ ಮೂರು ತಲೆಮಾರುಗಳನ್ನು ಹಾಕ್ಕೊಂಡು ಹೋಗ್ತಾರೆ ತುಂಬ ಖುಷಿಯಾಯಿತು ಮರುದಿ ಸಾವಿರ ಹೋಗಿ ಹೇಳಿದೆ ತುಂಬ ಚೆನ್ನಾಗಿದೆ ಸರ್ ಮೂರು ತಲೆಮಾರು ಪುಸ್ತಕ ನೀವು ಬರೆದದ್ದು ಒಂದೇ ಏನು ಚೆನ್ನಾಗಿದೆಯೋ ಏನಪ್ಪ ಅದರಲ್ಲಿ ಏನು ವಿಶೇಷ ಇದೆ ನಾನು ಏನು ನೋಡಿದ್ದೀನೋ ಅದನ್ನು ಬರೆದಿದ್ದೀನಿ ಅದರಲ್ಲಿ ಏನು ವಿಶೇಷ ಅಂದರು ಇದೆ ವಿಶೇಷ ಅದೇ ಸ್ವಾಮಿ ನೀವು ಕಂಡದನ್ನ ನಾವು ಕಾಣೋದಿಲ್ಲಲ್ಲ ಅಂತ ನೀವು ಕಂಡದ್ದನ್ನು ಬರೆದಿದ್ದೀರಿ ಅದು ಕಾಣೋಕ್ಕೂ ಆಗ್ತಾ ಇಲ್ಲ ನಮಗೆ ಓದೇ ಸಂತೋಷ ನಾವು ಅದನ್ನು ಈ ಕಾಲದಲ್ಲಿ ಹೇಗಿದ್ದರು ಅಂತ ಹೇಳಿ ಅದನ್ನು ನಾವು ಡಿ ವಿ ಜಿ ನಮಗೆ ಇಲ್ಲಿ ಅನೇಕ ಹೃದಯಂಗಮವಾದಂಥ ಸನ್ನಿವೇಶಗಳಿದೆ ಎಷ್ಟೊಂದು ಸಲ ಓದಬೇಕಾದ್ರೆ ಕಣ್ಣೀರು ತಾನಾಗೆ ಬರುತ್ತೆ ಅಷ್ಟು ಅದ್ಭುತವಾದ ಘಟನೆಗಳಿದೆ ಅವುಗಳನ್ನು ತಿಳಿಸುವಂಥ ರೀತಿ ಇದೆಯಲ್ಲ ಅದ್ಭುತವಾದಂಥ ರೀತಿ ಅದು ಹಾಸ್ಯ ಅಂದರೆ ನೀವು ನಂಬೋಕ್ಕಾಗಲ್ಲ ಕೆಲವೊಂದು ಅಂತೂ ಕುರ್ಚಿ ಮ್ಯಾಲೆ ಕುತ್ಕೊಂಡು ಓದೋಕ್ಕಾಗಲ್ಲ ಬಿದ್ದು ಬಿದ್ದು ನಗಬೇಕು ಅನ್ಸುತ್ತೆ ಅಷ್ಟು ಅದ್ಭುತವಾದ ಹಾಸ್ಯ ಪ್ರಸಂಗಗಳಿದೆ ಅದರೊಳಗೆ ಈ ಚಿತ್ರಗಳು ಓದಗಿನ ಸ್ಮೃತಿ ಮೇಲೆ ಒಂದು ಅಚ್ಚಳಿಯವಾದಂಥ ಪ್ರಭಾವವನ್ನು ಬೀರ್ತವೆ ಅನ್ನುವಂತಾನೆ ಹೇಳ್ತಾರೆ ತಾವು ಕಂಡಂಥ ವ್ಯಕ್ತಿಗಳ ಬಗ್ಗೆ ಎಂಟು ಪುಸ್ತಕಗಳಲ್ಲಿ ದಾಖಲೆ ಮಾಡಿದ್ದಾರೆ ಅಂತ ಹೇಳಿದೆ ಎಂಟು ವಿಭಾಗಗಳನ್ನು ಮಾಡಿದ್ದಾರೆ ಆ ಭಾಗಗಳು ಯಾವುದು ಅಂದರೆ ಮೊದಲನೇದು ಸಾಹಿತಿ ಸಜ್ಜನ ಸಾರ್ವಜನಿಕರು ಅಂತ ಎರಡನೇದು ಕಲೋಪಾಸಕರು ಕಲೆಯನ್ನು ಉಪಾಸನೆ ಮಾಡಿದಂಥವರು ಸಾಹಿತ್ಯೋಪಾಸಕರು ಮೂರನೇದ್ದು ನಾಲ್ಕನೇದು ಮೈಸೂರಿನ ದಿವಾನರುಗಳು ಅಂತ ಐದನೇದು ವೈದಿಕ ಧರ್ಮ ಸಂಪ್ರದಾಯಸ್ಥರು ಅಂತ ಆರನೇದು ಹಲವರು ಸಾರ್ವಜನಿಕರು ಏಳನೇದು ಹೃದಯ ಸಂಪನ್ನರು ಮತ್ತು ನಾಲ್ಕನೇ ಕಡೆಯದು ಸಂಕೀರ್ಣ ಸ್ಮೃತಿ ಸಂಪುಟ ಅಂತ ಇದೆಲ್ಲ ಹೇಳಿದ್ಮೇಲೆ ನೆನಪಿನಿಂದ ಉಳ್ಕೊಂಡು ಹೋಗಿದ್ದಾರ ಕೆಲವೊಂದು ದಾನ ಅದನ್ನೆಲ್ಲ ಸೇರಿಸಿ ಬರ್ತಾರೆ ಅವು ಉಳ್ಕೊಂಡುದು ಅದ್ಭುತವಾಗಿ ಉಳ್ಕೊಂಡಿವಾವು ಚೆನ್ನಾಗಿದೆ ಅದು ಈ ವ್ಯಕ್ತಿ ಚಿತ್ರಗಳನ್ನು ಬರೀಬೇಕಾದರೆ ಒಂದು ಪ್ರಾಮಾಣಿಕತೆ ಬೇಕಾಗತ್ತೆ ನಾನು ಮತ್ತೊಬ್ಬರ ಬಗ್ಗೆ ಬರೀಬೇಕಾದ್ರೆ ಅವ್ರಿಗೆ ಅತ್ಯಂತ ಪ್ರಿಯವಾಗಿದ್ದರೆ ಅವ್ರಿಗೆ ಲಾಭ ಆಗಿದ್ದರೆ ಹೆಚ್ಚು ವರ್ಣನೆ ಮಾಡಿ ಬರೀತೇನೆ ಅದು ಎಷ್ಟು ಜವಾಬ್ದಾರಿಯಿಂದ ಡಿ ವಿ ಹೇಳ್ತಾರೆ ಅಂದರೆ ಈ ಲೇಖನಗಳು ಆಯಾ ವ್ಯಕ್ತಿಯ ಜೀವನ ಚರಿತ್ರೆಗಳಲ್ಲ ಯೋಗ್ಯತಾ ನಿರ್ಣಯವೂ ಅಲ್ಲ ಈ ಮಾತುಗಳನ್ನು ನೋಡಿ ಎಷ್ಟು ತೂಕ ಮಾಡಿ ಮಾಡುವಂಥದ್ದು ಡಿ ಅದು ಸಾಹಿತ್ಯದಲ್ಲಿ ಪ್ರತಿಯೊಂದು ಮಾಕು ತೂಕ ತೂಕವಾಗಿರುವಂಥದ್ದು ಆಯಾ ವ್ಯಕ್ತಿಯ ವಿಷಯದಲ್ಲಿ ನನ್ನ ಮ ಮನಸ್ಸು ಗ್ರಹಿಸಲಾದಷ್ಟನ್ನು ಅದರಲ್ಲಿ ನಾನು ನೆನಪು ಉಳಿಸಿದ್ದನ್ನು ಲಿಖಿತ ಮಾಡುವುದಷ್ಟೇ ನನ್ನ ಪ್ರಯತ್ನ ನಾನು ಏನು ಕಂಡಿದ್ದೇನೋ ಕಂಡಿದ್ದೇ ಸ್ವಲ್ಪ ಇರಬಹುದು ಆ ಕಂಡದ್ರೊಳಗೆ ನೆನಪು ಎಷ್ಟು ಅದು ಮುಖ್ಯ ನಾನು ತೋಚಿದ್ದನ್ನು ಬರೆಯೋದಂಥದ್ದು ಪ್ರಯತ್ನ ನನಗೆ ತೋರಿದ್ದೇ ಪೂರ್ಣವಲ್ಲ ನನ್ನ ಅಭಿಪ್ರಾಯವೇ ತೀರ್ಮಾನವಲ್ಲ ಬೇರೆ ಅನುಭವಗಳು ಬೇರೆ ಅಭಿಪ್ರಾಯಗಳು ನಾಲ್ಕಾರ ಸಾಧ್ಯವಿರುವ ಹತ್ತು ದೃಷ್ಟಿಗಳಲ್ಲಿ ನನ್ನ ದೃಷ್ಟಿಯೂ ಒಂದು ನೋಡಿ ಒಬ್ಬ ವ್ಯಕ್ತಿಯನ್ನು ಹತ್ತು ದಿಕ್ಕಿನಿಂದ ನೋಡಿದಾಗೆ ಹತ್ತು ಅಭಿಪ್ರಾಯ ಬರಬಹುದು ನನ್ನದು ಒಂದು ಅಭಿಪ್ರಾಯ ಅಷ್ಟೇ ಅದಕ್ಕೆ ಹೆಚ್ಚಿಗೆ ಬೆಲೆ ಕೊಡಬೇಕಾಗಿಲ್ಲ ಡಿ ಹೇಳ್ತಾರೆ ಘಟನೆ ನೆನೆಸ್ಕೊಂಡು ಹೇಳ್ತಾರೆ ನೋಡಿ ಇನ್ನು ಮುಂದೆ ಗೊತ್ತಾಗುತ್ತೆ ನಿಮಗೆ ಅನುಭವಗಳ್ನ ಹೇಳಿದಾಗ ಅಯ್ಯೋ ಏನೇನು ನೆನಪಿಟ್ಕೊಂಡಿದ್ದಾರೆ ನೆನಪು ಅದ್ಭುತವಾದಂಥ ನೆನಪಿನ ಶಕ್ತಿ ಅವ್ರದು ಘಟನೆ ನಿನ್ನೆ ಮೊನ್ನೆ ನಡೆದಿದೆಯೇನೋ ಅನ್ನುವಷ್ಟರ ಮಟ್ಟಿಗೆ ಚೆನ್ನಾಗಿ ಹೇಳ್ಕೊಂಡು ಹೋಗ್ತಾರೆ ಆದರೆ ಅವರೇನು ಹೇಳ್ತಾರೆ ಗೊತ್ತ ನಮ್ಮ ನೆನಪಿನ ಶಕ್ತಿಯ ಬಗ್ಗೆ ಭಾಳ ಚೆನ್ನಾಗಿರೋ ಮಾತು ಹೇಳ್ತಾರೆ ಅವರು ನನಗೆ ಇರುವ ಸಾವಿರ ದೌರ್ಬಲ್ಯಗಳಲ್ಲಿ ಜ್ಞಾಪಕ ಶಕ್ತಿಯ ದೌರ್ಬಲ್ಯ ಒಂದು ಅವರೇ ಹಿಂಗೆ ಅಂದ್ರೆ ನಮಗೇನು ಗತಿ ನಿನ್ನೆ ಓದಿದ್ದೀವತ್ತು ಮರತ್ ಹೋಗಿರುತ್ತೆ ನಮಗೆ ಅವ್ರು ಅರುವತ್ತು ವರ್ಷ ಎಪ್ಪತ್ತು ವರ್ಷ ಹಿಂದೆ ಅದರ ನೆನಪಿಟ್ಟುಕೊಂಡು ಎಷ್ಟು ಕರಾರು ವಾಕ್ಯಾಗಿ ಬರ್ಕೊಂಡೋಗಿದ್ದಾರೆ ಹಿಂಗಾಯಿತು ಹಿಂಗಾಯಿತು ಅಲ್ಲಿಂದ ಆ ಮೂಲೆಗೆ ಹೋದ್ವಿ ಆ ಮೂಲೆ ತಿರುಗಿ ನಿಂತ್ಕೊಂಡಿದ್ವಿ ಆ ರಸ್ತೆ ಕೂಡ ಹೇಳ್ತಾರೆ ಅಲ್ಲಿ ನಿಂತ್ಕೊಂಡಾಗ ಅವ್ರು ಚಪ್ಪಲಿ ಬಿಚ್ಚೋಯ್ತು ವಾಪಸ್ ಬಂದ್ವಿ ಎಷ್ಟು ನೆನಪೋದು ಎರವತ್ತು ವರ್ಷದಿಂದ ಆದಂಥದ್ದು ಆದರೂ ಹೇಳೋದು ಹೇಗೆಂದರೆ ಜ್ಞಾಪಕ ಶಕ್ತಿಯ ದೌರ್ಬಲ್ಯ ಒಂದು ಅದರಲ್ಲಿಯೂ ತಾರೀಖುಗಳ ಮತ್ತು ಲೆಕ್ಕಾಚಾರದ ವಿಷಯದಲ್ಲಿ ನಾನು ತೀರಾ ಆಶಕ್ತ ಈ ಚಿತ್ರಗಳನ್ನು ಬರೆಯುವಾಗ ನನ್ನೆದುರಿಗೆ ಯಾವ ದಾಖಲೆ ದೂಖಲೆಗಳು ಇರಲಿಲ್ಲ ನನ್ನ ಜ್ಞಾಪಕದ ನ್ಯೂನತೆಯಿಂದ ಪ್ರಮಾದ ನಡೆದಿದ್ದರೆ ವಾಚಕರು ಅದನ್ನು ಸರಿಪಡಿಸಿಕೊಳ್ಳಬೇಕೆಂದು ಬೇಡುತ್ತೇನೆ ನಾನು ಹೇಳ್ತೀನಲ್ಲ ಈ ಮಾತು ಕೂಡ ನಮಗೊಂದು ಆದರ್ಶ ಆಗ್ತದೆ ಸಾಮಾನ್ಯ ನಾವು ಬರೆದಿದ್ದು ಸತ್ಯ ಅಂತ ಹೇಳ್ಕೊಂಡು ಹೋಗ್ತೇವೆ ನಾನು ನೋಡಿದ್ದೇನಲ್ಲ ನಾನಿದ್ದೆ ಹೊತ್ತು ನಾನಿದ್ದೆ ಅಂತ ಹೇಳ್ತೀನಿ ನಾನಿದ್ದೆ ಅಂತ ದಾಖಲೆ ಮಾಡುವಾಗ ನಾನು ನೋಡಿದ್ದು ಒಂದು ಮುಖ ಮಾತ್ರ ಅನ್ನೋದು ಮರೆತು ಹೋಗಿರುತ್ತೆ ನನಗೆ ಐ ಸಿ ಒನ್ ಫ್ಯಾಸೆಟ್ ಆಫ್ ದಿ ಇನ್ಸಿಡೆಂಟ್ ನಾಟ್ ಎವ್ರಿಥಿಂಗ್ ಅದನ್ನು ಹೇಳ್ತಾರೆ ಇಂಥ ಅಗಾಧ ಸಾಹಿತ್ಯ ರಾಶಿಯಲ್ಲಿ ಐದು ದಿನಗಳಲ್ಲಿ ನಾನು ಏನು ಹಂಚಿಕೊಳ್ಬೇಕು ನಿಮ್ಮಲ್ಲಿ ಎಂದು ವಿಚಾರ ಮಾಡಿದೆ ಎರಡು ಪುಟಗಳು ನೂರ ಲೇಖನಗಳು ಇರುವ ಅವಧಿ ಐದು ದಿವಸ ಅದಕ್ಕೇನು ಅನ್ನಿಸ್ತು ನಂಗೆ ಅಂದರೆ ಇದು ಮೂಕನ ಪ್ರೇಮಕಥನ ಅಂತ ಮೂಕ ಪ್ರೇಮಕಥನ ಹಾಡಬೇಕು ಅವನು ಏನು ಹೇಳ್ತಾನ ಕತೆ ಅದಕ್ಕೆ ಹೇಳಬೇಕೆಂಬ ಆಸೆ ಇದ್ದರೂ ಕೂಡ ಹೇಳುವ ಮಿತಿ ಇರೋದ್ರಿಂದ ರಾಶಿಯಲ್ಲಿ ಕೆಲವೊಂದು ಭಾಗಗಳು ಮಾತ್ರ ಕೆಲವೊಂದು ಭಾಗಗಳನ್ನು ಆರಿಸ್ಕೊಂಡು ಅದು ಆರಿಸ್ಕೊಳ್ಳೋದು ನನಗೆ ಬಿಡಬೇಕು ಯಾವುದನ್ನು ಹೇಳಬೇಕು ಅಂತ ಅನಿಸುತ್ತೋ ಅದನ್ನು ಆರಿಸ್ಕೊಂಡು ಕೆಲ ಭಾಗಗಳ ಕೆಲವು ಚರ್ಚೆಗಳನ್ನು ಮಾತ್ರ ತಮ್ಮ ಮುಂದೆ ತಿಸ್ಬೋದು ಅಂತ ಅಂದ್ಕೊಂಡಿದ್ದೇನೆ ಇದ ತಿಳಿಸ್ಬೇಕು ಅಂದ್ಕೊಂಡಾಗ ಯಾವುದನ್ನು ಹೇಳಬೇಕು ಅಂದ್ಕೊಂಡಾಗ ಅಥವಾ ಯಾಕೆ ಹೇಳಬೇಕು ಸಣ್ಣ ಸಣ್ಣದು ಅಂತಂದಾಗ ಒಂದು ಘಟನೆ ಏನಪ್ಪಾಯಿತು ನಾವೆಲ್ಲ ಸಾಮಾನ್ಯವಾಗಿ ಮನೆಯಲ್ಲಿ ಮಲ್ಲೇಶ್ವರಂಗೆ ಹೋಗಿರ್ತೇವೆ ನಮ್ಮ ಹೆಬ್ಬಾಳ ಖತ್ತಿ ಅದು ಅಲ್ಲಿ ಒಂದು ಒಂದು ಅಂಗಡಿ ಇದೆ ಶಟ್ರ್ ಅಂಗಡಿ ಅವರು ನಮಗೆ ಈ ಹುರಿಗಾಳು ಇದೆಲ್ಲ ಮಾಡ್ತಾರೆ ಚಕ್ಲಿ ಇದೆಲ್ಲ ಮಾರಾಟ ಮಾಡ್ತಾನೆ ಹುಡುಗ ಇದ್ದಾನೆ ಭಾರಿ ಬುದ್ಧಿವಂತ ವ್ಯಾಪಾರಿ ಅವನು ನಮ್ಮನ್ನು ನೋಡಿದ ತಕ್ಷಣ ಬನ್ನಿ ಬನ್ನಿ ಸಾರ್ ಏನು ಭಾಳ ಅಪರೂಪದ ಪರಿಚಯ ಇದ್ದಂಗೆ ಕದ್ದುಬಿಡ್ತಾನೆ ಹೋಗ್ತೀವಿ ಹೋದ ಇನ್ನೂ ಹುಡುಗ ಇದ್ದಾನೆ ಸಣ್ಣ ಚೋಟು ಅವನು ಕರಿತಾನೆ ಏಯ್ ಆ ಕಾಂಗ್ರೆಸ್ ಕೊಡು ಇದು ಕಾಂಗ್ರೆಸ್ ಬಿ ಜೆ ಪಿ ಬೇರೆ ಬಂದಿದೆ ಅಲ್ಲಿ ಈಗ ಕಾಂಗ್ರೆಸ್ ಅಂತಂದು ಈಗ ಕಳ್ಳೆಕಾಯಿಗೆ ಕಾಂಗ್ರೆಸ್ ಅಂತ ಅದು ಕಾಂಗ್ರೆಸ್ ತೊಗೊಳ್ಕೊಡು ಸ್ವಲ್ಪ ಹೊಸದು ಫ್ರೆಶ್ ಆಗಿ ಬಂದಿದ್ದೆ ನೋಡ್ಕೊಡು ಈ ಚಕ್ಲಿ ಕೊಡು ಆ ಕೋಡ್ಬೇಳೆ ಕೊಡು ನಾ ಬೇಡಪ್ಪ ಇದು ಅಂತಂದರೆ ತಿಂದು ನೋಡಿ ಸರ್ ತೊಗೋಬೇಡಿ ಸರ್ ನೀವು ನೋಡಿ ವ್ಯಾಪಾರ ರಕ್ಷಣೆ ಹೇಗಿದೆ ತೊಗೋಬೇಡಿ ತಿಂದು ನೋಡಿ ಹಾಗೆ ಬರೋಕ್ಕಾಗತ್ತಾ ತಿಂದು ಏನು ತೊಗೋಬೇಕಲ್ಲ ಅದು ಒಂದು ತಿನ್ನೋದ್ರೆ ಯಾವುದು ರುಚಿ ಎತ್ತಿ ಬಿರುತ್ತೆ ಇದೊಂದು ಅರ್ಧ ಕೊಡು ಇದೊಂದು ಸ್ವಲ್ಪ ಕೊಡು ಇದೊಂದು ಸ್ವಲ್ಪ ಕೊಡು ಅಂತ ಹೇಳಿ ನಮ್ಗೆ ಗೊತ್ತಿಲ್ಲದಂಗೆ ಇನ್ನೂರು ಮೂನ್ನೂರು ರೂಪಾಯಿ ಕ್ಕೊಕೊಂದಿರ್ತಿರ್ತಿರ್ತಿರ್ತಿರ್ತಿರ್ತಿವಿ ಅವನು ಗೊತ್ತು ರೂಪಾಯಿ ಹೋದ ಅಂದರೆ ಒಂದು ರುಚಿ ತೋರಿಸಿ ಮಾರುವಂಥದ್ದು ಇದೆಯಲ್ಲ ನನಗೂ ಅನ್ನಿಸ್ತು ಹುಷ ಅದೇ ಒಳ್ಳೆಯದೇನೋ ಇಲ್ಲಿ ಜ್ಞಾಪಕ ಚಿತ್ರ ಮಾಡಿದಾಗ ಅನ್ನಿಸ್ತು ಒಂದೊಂದು ರುಚಿ ತೋರಿಸಿದಾಗ ಆ ಪುಸ್ತಕ ಓದಬೇಕು ಅಂತ ಅಪೇಕ್ಷೆ ತಮ್ಮಲ್ಲಿ ಬಂದರೆ ನಮ್ಮ ಪ್ರಯತ್ನ ಸಾರ್ಥಕ ಅನ್ನಿಸ್ಬಿಡ್ತು ನನಗೆ ಯಾಕೆಂದರೆ ಪುಸ್ತಕ ಹಾಗಿದೆ ಹಿಡಿದ್ರೆ ಬಿಡೋಕ್ಕಾಗಲ್ಲ ಅದು ಆ ರುಚಿಗೋಸ್ಕರ ಕೆಲವೊಂದನ್ನು ಆರಿಸ್ಕೊಂಡಿದ್ದೇನೆ ಮೊದಲು ಈಗ ಮೊದಲನೇ ಸಂಪುಟ ಇದೆಯಲ್ಲ ಸಾಹಿತಿ ಸಜ್ಜನ ಸಾರ್ವಜನಿಕರು ಇದರ ಕೆಲವು ಚಿತ್ರಗಳನ್ನು ಗಮನಿಸೋಣ ನಾನು ಇನ್ನೊಂದು ಪ್ರಯತ್ನ ಮಾಡಿದೆ ಆದಷ್ಟು ದೊಡ್ಡವರ ಚಿತ್ರಗಳನ್ನು ಆರಿಸಲಿಕ್ಕೆ ಹೋಗಲಿಲ್ಲ ನಮ್ಮ ಪರಿಚಯ ಇರುವಂಥವರು ದೊಡ್ಡ ದೊಡ್ಡವರು ಅವ್ರ ಬಗ್ಗೆ ಕೇಳಿದ್ದೇವೆ ಧ್ವನಿ ಕೇಳಿದ್ದೇವೆ ಅಲ್ಲ ಬಗ್ಗೆ ಮಾತು ಕೇಳಿದ್ದೇವೆ ಆದಷ್ಟು ಮಟ್ಟಿಗೆ ಸಾಮಾನ್ಯರಾದಂಥವರು ಹೆಚ್ಚು ಪ್ರಸಿದ್ಧರಾಗರೇ ಇರುವಂಥವರು ಅಂಥವ್ರ ಚಿತ್ರಗಳನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ ಯಾಕೆಂದರೆ ಒಂದು ಕಾರಣ ನಾವು ಯಾರನ್ನು ಸಾಮಾನ್ಯರು ಅಂದ್ಕೊಂಡಿದ್ದೇವೋ ಅವಲ್ಲಿ ಅಸಾಮಾನ್ಯವಾದಂಥ ಗುಣ ಇದೆ ಆ ಗುಣವನ್ನು ಗುರುತಿಸುವಂಥ ದೃಷ್ಟಿ ಡಿ ವಿ ಜಿಯವ್ರಿಗೆ ಇತ್ತು ಅನ್ನೋದು ಹಾಗೆ ನಾವು ಕೂಡ ನಮ್ಮ ಸುತ್ತಮುತ್ತಲಿರುವಂತಹ ಸಾಮಾನ್ಯ ಜನರೊಳಗೆ ಅದ್ಭುತವಾದ ಗುಣಗಳನ್ನು ಕಂಡುಕೊಳ್ಳುವಂಥ ದೃಷ್ಟಿ ನಮಗೆ ಬರೋದಾದರೆ ನಮ್ಮ ಜೀವನ ಉನ್ನತಿ ಆಗ್ತದೆ ಅನ್ನೋ ದೃಷ್ಟಿಯಿಂದ ಅಂಥ ಪಾತ್ರಗಳನ್ನು ಆರಿಸ್ಕೊಳ್ಳೋಣ ಅಂತ ಮೊದಲನೇ ಪಾತ್ರ ನನಗಿಷ್ಟ ಆದದ್ದು ಅಂದರೆ ಭಾಗವತದ ಶೇಷಾಚಾರ್ಯರು ಅಂತ ತಾವು ದಯವಿಟ್ಟು ಓದಬೇಕು ಎಷ್ಟು ಅದ್ಭುತವಾಗಿ ಬರುತ್ತೆ ಆ ಪಾತ್ರ ಅಂದರೆ ನಾನು ಇಡೀ ಪಾತ್ರವನ್ನು ಹೇಳ್ತಾ ಇಲ್ಲ ಅದರ ಒಂದು ಚೂರು ಭಾಗವನ್ನು ಮಾತ್ರ ತೊಗೊಂಡಿದ್ದೇನೆ ಅದರೊಳಗೆ ಪೂರ್ತಿ ಹೇಳ್ತಾ ಹೋದರೆ ನೂರ ಎಂಬತ್ತೈದು ಹೇಳಬೇಕು ಅದನ್ನು ಮತ್ತು ನೂರ ಎಂಬತ್ತೈದು ಕಥೆ ಅವರು ಡಿ ಪರಿಚಯ ಹೇಗೆ ಮಾಡ್ತಾರೆ ನೋಡಿ ಶೇಷಾಚಾರ್ಯನೇ ಪರಿಚಯ ಮಾಡುವಂಥ ರೀತಿ ಅವರು ಯಾವ ಕಾಲದಲ್ಲಿ ಶೇಷಾಚಾರ್ಯರು ಬದುಕಿದ್ದರು ಅಂತ ಆಣೆಗೆ ಆರು ತೆಂಗಿನಕಾಯಿ ರೂಪಾಯಿಗೆ ಹದಿನಾರು ಸೇರಿ ಅಕ್ಕಿ ಸಿಕ್ಕುತ್ತಿದ್ದ ಕಾಲಕ್ಕೆ ಸೇರಿದವರು ಹೆಬ್ಬಣೆ ಶೇಷಾಚಾರ್ಯರು ಭಾಳ ಹಿಂದೆಯವರು ಅಂತ ಹೇಳೋದು ಈ ಕಾಲಕ್ಕಿದ್ರು ಅಂತ ಸಂಸ್ಕೃತ ಸಾಹಿತ್ಯದಲ್ಲಿ ದ್ವೈತ ಸಿದ್ಧಾಂತದಲ್ಲಿ ದೊಡ್ಡ ಯೋಗ್ಯತೆ ಪಡೆದಿದ್ದವರು ಡಿ ವಿ ಜಿ ಅವರು ನೋಡೋ ಹೊತ್ತಿಗೆ ಆಗಲೇ ವಯಸ್ಸಾಗಿತ್ತು ಅವ್ರಿಗೆ ಸಾಕಷ್ಟು ವಯಸ್ಸಾಗಿತ್ತು ಅವ್ರು ಹ್ಯಾ ಕಾಣಿಸ್ತಾ ಇದ್ರು ಕಣ್ಣಿಗೆ ಅಂತ ಡಿ ಕಣ್ಣಿಗೆ ಹ್ಯಾ ಕಾಣಿಸ್ತಾ ಅವರು ಪರ್ಸ್ನಾಲಿಟಿ ಒಣನೆ ಮಾಡ್ತಾರೆ ಎತ್ತರವಾದ ಆಳು ದಂತದ ಮೈಬಣ್ಣ ಸೌಮ್ಯವಾದ ಮುಖಭಾವ ನಯವಾದ ಹಾಸ್ಯ ಬೆರೆತ ಸ್ನೇಹಧ್ವನಿಯ ಮಾತು ನೋಡಿ ಎಷ್ಟು ಚೆನ್ನಾಗಿರೋ ಮಾತು ಮಾತು ಹೇಗೆ ಅಂದರೆ ನಯವಾದಂಥ ಹಾಸ್ಯ ಬೆರೆತ ಶುಚಿಯಾದ ಒಳಗು ಹೊರಗುಗಳು ಅವ್ರಿಗೆ ಜೀವನ ಗಮನಿಸೋ ರೀತಿ ನೋಡಿ ಹೇಗಿದೆ ಒಂದೊಂದು ಒಂದು ಸಾಲು ತೆಗೆ ಸಾಧ್ಯ ಇಲ್ಲ ಒಂದು ಒಂದು ಪದ ಸಾಧ್ಯ ಇಲ್ಲ ಅದರೊಳಗೆ ಇದರಿಂದ ಶೇಷಾಚಾರ್ಯರು ಊರಲ್ಲಿ ಪ್ರಿಯರಾಗಿ ಎಲ್ಲರ ಗೌರವಕ್ಕೂ ಪಾತ್ರರಾಗಿದ್ದರು ಆದರೆ ಬಡತನ ತುಂಬ ಜಾಸ್ತಿ ತುಂಬ ಬಡತನ ತನ್ನ ಉಪಪತ್ತಿ ಸಾಲದೆಂದು ಉತ್ಪನ್ನ ಸಾಲದೆಂದು ಕೊರಗಿದವರು ಎಂದೂ ಅಲ್ಲ ಸಾಲಿಲ್ಲ ಅಂತ ಎಂದೂ ಕೊರಗಲಿಲ್ಲಂತೆ ಪತ್ನಿ ಯೋಗವಾಗಿತ್ತು ಸಣ್ಣ ಸಣ್ಣ ಮನೆಯಲ್ಲಿ ಮಕ್ಕಳು ಅವರು ಇವರು ಸಂಬಂಧಿಕರು ತುಂಬ ಜನ ಮಕ್ಕಳು ಸೇರ್ಕೊಂಡ್ಬಿಟ್ಟಿದ್ದಾರೆ ಮನೆ ತುಂಬ ಜನ ಇದ್ದಾರೆ ಮನೆಯಲ್ಲಿ ಬಡತನ ತುಂಬ ಜನ ಆದರೆ ಅವರು ಬರೀತಾರೆ ಬಡತನದಿಂದ ಅವ್ರು ತೊಂದರೆ ಪಟ್ಟಂಗೆ ಕಾಣಿಸ್ಲಿಲ್ಲ ಅಂತ ಇದು ಬಹಳ ಅದ್ಭುತ ಮಾತು ನನಗಿಷ್ಟ ಆಗೋದು ಕೆಲವರಿಗೆ ಬಡತನ ಇಲ್ಲದೆ ಹೋದ್ರು ಕೂಡ ನೆರಳೋ ತಪ್ಪಲ್ಲ ಬೇಕಾದ ಶ್ರೀಮಂತಿಗೆ ಇರುತ್ತೆ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಅಂತ ಕೇಳಿದ್ರೆ ಏನೋಪ್ಪ ಇದ್ದೀನಿ ಹೀಗೆ ಸಂತೋಷ ಆಗಿದ್ದೀನಿ ಅಂತ ಹೇಳೋಕ್ಕೆ ಹಾಡಿ ಚೆನ್ನಾಗಿದ್ದಾಗ ಕೂಡ ಆದರೆ ಕೆಲವರು ಇರ್ತಾರೆ ದುಃಖದಲ್ಲಿದ್ದರೂ ಕೂಡ ಚೆನ್ನಾಗಿದ್ದೀವಿ ಅಂತ ಹೇಳ್ತಾರೆ ಶೇಷಾಚಾರ್ಯ ಆ ಕೆಟಗರಿಗೆ ಸೇರಿದಂಥವ್ರು ಎಂದೂ ಗೊಣಗಲಿಲ್ಲ ದುಃಖ ದುಃಖದಿಂದ ತೊಂದರೆ ಪಟ್ಟಂಗೆ ಕಾಣಿಸ್ತಿಲ್ಲ ತೊಂದರೆ ಇರಲಿಲ್ಲ ಅಂತಲ್ಲ ಅವ್ರಿಗೆ ತೊಂದರೆ ಹೇಳ್ಕೊಳ್ಳಿಲ್ಲ ಯಾರು ಬಂದು ನಕ್ಕೊಂಡೇ ಇರೋರು ಅವ್ರಿಗೆ ಒಂದು ನಂಬಿಕೆ ವಸ್ತು ಇತ್ತು ಅಂತ ಹೇಳ್ತಾರೆ ನೋಡಿ ನಾವು ಬಾಳಿಗೆ ಒಂದು ನಂಬಿಕೆ ಅಂತಿದ್ದಾಗ ಹೇಗೆ ನಮ್ಮನ್ನು ಗಟ್ಟಿಯಾಗಿ ಹಿಡಿದು ನಿಲ್ಲಿಸುತ್ತೆ ಅಂತ ಸಮುದ್ರದಲ್ಲಿ ಎಂಥ ದೊಡ್ಡ ತೆರೆ ಬಂದರೂ ಕೂಡ ಹಡಗಿಗೆ ಲಂಗರು ಹಾಕಿದರೆ ಲಂಗರು ಭಾರವಾಗಿದ್ದರೆ ಹಡಗ ಮುಣುಗೋಲ್ಲ ಹಡಗಿಗೆ ಒಂದು ಆಧಾರ ಇದೆ ಹಾಗೆ ಬಾಳಿಗೆ ಒಂದು ಗಟ್ಟಿಯಾದ ನಂಬಿಕೆ ಇದ್ದರೆ ಜೀವನ ಹೇಗೆ ನಡೆಸುತ್ತೆ ಅನ್ನೋದಕ್ಕೆ ಶೇಷಾಚಾರ್ಯರು ಒಂದು ಮಾದರಿ ಅವ್ರು ಹೇಳ್ತಾರೆ ಶೇಷಾಚಾರ್ಯರಿಗೆ ಇದ್ದ ಪರಮನಿಧಿ ಅವರ ಮನೋಧಾರ್ಢ್ಯ ಮನೋಧಾರ್ಢ್ಯ ಭಾಳ ದೊಡ್ಡದ್ದು ಅವರು ಒಂದಾನೊಂದು ವಸ್ತುವನ್ನು ದೃಢವಾಗಿ ನಂಬಿದ್ದರು ಆ ವಸ್ತು ಭಾಗವತ ಅವರು ನಂಬಿದ್ದು ಒಂದೇ ಒಂದು ಭಾಗವತವನ್ನು ನಂಬ್ಕೊಂಡಿದ್ದಾರೆ ಆ ವಿಸ್ತಾರವಾದ ಮನೋಹರ ಕಾವ್ಯದ ಯಾವ ಭಾಗವನ್ನಾದರೂ ಅವರು ಗ್ರಂಥವನ್ನು ಎದುರಿಗಿಟ್ಟುಕೊಳ್ಳದೆಯೇ ಜ್ಞಾಪಕದಿಂದಲೇ ಹೇಳಬಲ್ಲವರಾಗಿದ್ದರು ಭಾಗವತವನ್ನು ಪಾರಾಯಣ ಮಾಡಿಬಿಟ್ಟಿದ್ದಾರೆ ಚೆನ್ನಾಗಿ ಹೇಳ್ಕೊಂಡ್ಬಿಟ್ಟಿದ್ದಾರೆ ಅವರ ಮನೆಯಲ್ಲಿದ್ದ ಬೆಲೆ ಬಾಳುವ ಸೊತ್ತುಗಳಲ್ಲಿ ಎಲ್ಲ ಅತ್ಯಂತ ಮೌಲ್ಯವುಳ್ಳೆಂದರೆ ಒಂದು ಹಳೆಯ ಕಾಲದ ಮರದ ಸಂದೂಕ ಅತ್ಯಂತ ಬೆಲೆ ಬಾಳ್ದವ್ರ ಮನೆಯ ಕಟ್ಟಿಗೆ ಪೆಟ್ಟಿಗೆ ಒಂದು ಅಷ್ಟೇ ಬೆಲೆ ಬಾಳುವಂಥದ್ದು ಆ ಸಂದೂಕಿನಲ್ಲಿದ್ದದ್ದು ಒಂದು ಹಳೆಯ ತಾಳೆ ಓಲೆಯ ಪುಸ್ತಕ ಅದು ಸಂಸ್ಕೃತ ಭಾಗವತ ಗ್ರಂಥ ಆ ಪಟ್ಟಿಗೆಯಲ್ಲಿ ಇಟ್ಟಿದ್ದಾರೆ ಮನೆಯಲ್ಲಿ ಮೋಸ್ಟ್ ಪ್ರೀಶಿಯಸ್ ಪ್ರಾಪರ್ಟಿ ಅಂದರೆ ಬಾಕ್ಸ್ ಅದರೊಳಗೆ ಇರುವಂಥದ್ದು ಭಾಗವತ ಅದರ ಜೊತೆಗೆ ಒಂದು ಅಚ್ಚಾದ ಬಾಲಬೋಧಾಕ್ಷರದ ಭಾಗವತದ ಪುಸ್ತಕವನ್ನು ಸಂಪಾದಿಸಿ ಇಟ್ಟುಕೊಂಡಿದ್ದರು ಮುಂದೇನು ಮಾಡಿದರು ಆ ಪುಸ್ತಕಕ್ಕೆ ಅಂತ ನೋಡಿ ಆ ಎರಡು ಪುಸ್ತಕಗಳನ್ನು ಒಳ್ಳೆಯ ಜರತಾರಿ ಶಾಲುಗಳಲ್ಲಿ ಸುತ್ತಿ ಸಂದೂಕಿನಲ್ಲಿ ಇಟ್ಟಿರುತ್ತಿದ್ದರು ಅವರಿಗೆ ವರ್ಷಕ್ಕೆ ಒಂದೆರಡು ಸಾರಿಯಾದರೂ ಹೊಸ ಶಾಲುವೋ ಜರತಾರಿ ಶೈಲ್ಯಗಳು ಉಡುಗೊರೆಯಾಗಿ ಬರುತ್ತಿದ್ದವು ಭಾಗವತ ಮಾಡ್ತಿದ್ದರೆಲ್ಲ ಬರೋದು ಹಾಗೆ ಬಂದ ನೂತನ ವಸ್ತ್ರವನ್ನು ಶೇಷಾಚಾರ್ಯರು ತಾವು ಎಂದೂ ಧರಿಸಿಕೊಳ್ಳದೆ ತಮ್ಮ ಮಕ್ಕಳಿಗೂ ಕೊಡದೆ ಭಾಗವತ ಪುಸ್ತಕಕ್ಕೆ ಸುತ್ತಿಡುತ್ತಿದ್ದರು ಒಂದು ಸಲ ನಾನು ಅವರ ಪುಸ್ತಕವನ್ನು ನೋಡಬೇಕು ಎಂದುಕೊಂಡೆ ಕೇಳಿಸಿ ಆಚಾರ್ಯರು ತೋರಿಸ್ರಿ ಪುಸ್ತಕ ಅಂತ ಕೇಳಿದ್ರಂತೆ ಆಚಾರ್ಯರು ಸಂತೋಷವೆಂದು ಹೇಳಿ ಸಂದೂಕನ್ನು ತೆಗೆದು ತೋರಿಸಿದರು ನೋಡಿ ಕಣ್ಮನ್ನು ಕಟ್ಟು ಹಾಂಗೆ ಬರೆದಿರುವಂಥ ಘಟನೆಗಳನ್ನು ಒಂದೊಂದು ಪುಸ್ತಕಕ್ಕೂ ಒಂದು ಮಗುಟ ಅದರ ಮೇಲೆ ಕಲಾಬತ್ತಿನ ಶಲ್ಯ ಅದರ ಮೇಲೆ ಜರತಾರಿ ಶಾಲು ಸುತ್ತಿದ್ದರು ಅವರು ಆ ವಸ್ತ್ರಗಳನ್ನು ಒಂದೊಂದಾಗಿ ಬಿಚ್ಚಿ ಅದರ ಮೇಲಿನ ಜರತಾರಿಯ ಚಿತ್ರವನ್ನು ನೇಗಯ ನಾಜೂಕನ್ನು ತೋರಿಸಿದರು ನಾನು ಹುಡುಗುತನಕ್ಕೆ ಸಹಜವಾದ ಹಾಸ್ಯದಿಂದ ಹಾಸ್ಯ ಬುದ್ಧಿಯಿಂದ ಕೇಳಿದೆ ಭಾಗವತಕ್ಕೆ ಇಷ್ಟು ಚಳಿಯಾಗುತ್ತದೆಯೇ ಇಷ್ಟು ಹುಚ್ಚಿದ್ದಲ್ಲ ಶಾಲು ಚರ್ತಾರಿಸಲು ಹಾಕಿದ್ದೀರಲ್ಲ ಭಾಗವತಕ್ಕೆ ಇಷ್ಟು ಚಳಿಯಾಗುತ್ತದೆಯೇ ಎಂದು ಕೇಳಿದೆ ಶೇಷಾಚಾರ್ಯರು ನಕ್ಕೋ ನೀ ಏನು ಹುಚ್ಚಿನ ಹಾಗೆ ಮಾತಾಡ್ತಿ ನೀ ಏನು ಹುಚ್ಚಿನ ಹಂಗೆ ಮಾತಾಡ್ತಿ ಭಾಗವತ ಅಂಬೋದು ದೇವರು ನಂಬಿಕೆ ಹೇಗಿರುತ್ತೆ ನೋಡಿ ಭಾಗವತ ಅಂಬೋದು ದೇವರು ಬೇರೆ ದೇವರನ್ನು ನಾವು ಕಂಡಿದ್ದೇವೆಯೇ ನಮಗೆ ಒಳ್ಳೆಯದು ಏನು ಬಂದರೂ ಅದನ್ನು ದೇವರಿಗೆ ಅರ್ಪಣೆ ಮಾಡಬೇಕು ಈ ಮುದಿ ಮೈಗೆ ಅಲಂಕಾರ ಈಗ ನಾನು ಹುಟ್ಟಿರೋ ಧೋತ್ರ ನನಗೆ ಸಾಲದೆ ಇದು ಶುಭ್ರವಾಗಿದೆ ನೋಡು ಎಂದು ಶೇಷಾಚಾರ್ಯರು ಹುಟ್ಟು ಹೊದ್ದಿದ್ದ ಬಟ್ಟೆಗಳು ಶುಭ್ರವಾಗಿ ಚೆನ್ನಾಗಿದ್ದವು ಅದು ಆಡಂಬರವಿಲ್ಲದ ಸೊಗಸು ಜೀವನ ಹಾಗೆ ಕಳೆದಿರೋರು ಅಂತ ಒಂದೇ ನಂಬಿಕೆ ಜೀವನದಲ್ಲಿ ಒಂದು ಭಾಗವತದಲ್ಲಿ ನಂಬಿಕೆ ತಾನು ಉಪವಾಸ ಇದ್ದರೂ ಅಡ್ಡಿ ಇಲ್ಲ ತನಗೇನು ಬಂದರೂ ಕೂಡ ಅದಕ್ಕೆ ಕೊಡ್ತೇನೆ ಅನ್ನುವಂಥದ್ದು ನನಗ್ಯಾಕೆ ಆಶ್ಚರ್ಯ ಆಗುತ್ತೆ ಅಂದರೆ ಒಂದು ಸಣ್ಣ ನಂಬಿಕೆ ನಮಗೆ ಹೊರವರಿಗೆ ಸಣ್ಣದಾಗ ಕಾಣಿಸ್ಬೋದು ಅವ್ರಿಗೆ ಮಹತ್ ಆದ ನಂಬಿಕೆ ಅದು ಜನ ತಮಾಷೆ ಮಾಡ್ತಿದ್ದರು ಅಂತ ಅವಾಗ ಶೇಷಾಚಾರ್ಯರಿಗೆ ಓ ಭಾಗವತ ಶೇಷಾಚಾರ್ಯರು ಅಂತ ಅದು ಬಿಟ್ಟರೆ ಇನ್ನೇನಿಲ್ಲ ಅಂತ ಅವ್ರು ಹೇಳ್ತಿದ್ದು ಇನ್ನು ಬೇಡ ಬೇಕಾಗಿಲ್ಲ ನನಗೇನು ಶೇಷಾಚಾರ್ಯ ಹೇಳೋರು ತೃಪ್ತಿ ಶೇಷಾಚಾರ್ಯರಿಗಿದೆ ಅಂದರೆ ಒಂದು ವಸ್ತುವಿನಲ್ಲಿ ಅಸಾಧ್ಯವಾದಂಥ ನಂಬಿಕೆಯನ್ನು ಇಟ್ಕೊಂಡ್ರೆ ಕಷ್ಟವಾದಂಥ ಜೀವನ ಕೂಡ ಸಹ್ಯವಾಗ್ತದೆ ಅಂತ ಹಾಗೆ ಶಿಶಾಚಾರ್ಯ ಬದುಕಿದ್ರು ಜೀವನ ಅಂತ ಎರಡನೇ ವ್ಯಕ್ತಿ ಇನ್ನೊಬ್ಬರು ನತ್ತಿ ಶಾಸ್ತ್ರಿಗಳು ಅಂತ ಭರತಮಾಷೆ ಆಗಿರುವಂಥ ಮಾತಿದು ಅವ್ರ ಹೆಸರು ವೆಂಕಟರಾಮ ಶಾಸ್ತ್ರಿಗಳು ಅಂತ ಡಿ ವಿ ಅವರಿಗೆ ಭಾಷೆ ಮೇಲೆ ಶಕ್ತಿ ಕೊಡುವಾಗ ನಿರರ್ಗಳವಾಗಿ ಕೊಟ್ಟ ಆದರೆ ಮಾತಾಡೋ ಶಕ್ತಿ ಕೊಡಬೇಕಾದ್ರೆ ಯಾಕೋ ಹಿಡ್ಕೊಂಬಿಟ್ಟ ಅಂತ ಒಗ್ಗು ಬರ್ತಾಯಿತ್ತು ಅವ್ರಿಗೆ ತುಂಬ ಒಗ್ಗು ಬರ್ತಾಯಿತ್ತು ಅಂತ ಮಾತಾಡ್ಬೇಕಾದ್ರೆ ಒಗ್ಗುತ್ತಿದ್ದರು ಅದಕ್ಕೆ ಅವ್ರನ್ನೆಲ್ಲ ನತ್ತಿ ಶಾಸ್ತ್ರಿಗಳು ಅಂತ ಕರಿತಿದ್ರಂತೆ ನತ್ತಿ ಅಂದರೆ ಉಗ್ಗು ಅಂತ ಅನಿಸುತ್ತೆ ಅದ ನತ್ತಿ ಅಂದರೆ ಉಗ್ಗೋದು ಅಂತ ಅದಕ್ಕೆ ನತ್ತಿ ಶಾಸ್ತ್ರಗಳಂತ ಕರಿತಿದ್ರು ಆದವ್ರಿಗೆ ಕೀಟ್ಲೇ ಮಾಡಬೇಕು ಅಂತ ಕರೆದ್ದಲ್ಲ ಸುಮಾರು ಜನ ಶಾಸ್ತ್ರಗಳಿದ್ದರಲ್ಲ ಅವರಲ್ಲಿ ಗುರುತಿಸೋದಕ್ಕೆ ಅನುಕೂಲ ಆಗಲಿ ಅಂತ ನತ್ತಿ ಶಾಸ್ತ್ರಗಳು ಅಂತಿದ್ದರು ಅವರೇನು ತಪ್ಪು ತಿಳ್ಕೊತಿರಲಿಲ್ಲ ಅದನ್ನು ಹಾಗೆ ಇದ್ದರು ಅವರು ಅವರು ಸಂಸ್ಕೃತಾಂಧ್ರ ಪಂಡಿತರು ಅಂತ ಡಿ ವಿ ಜಿ ಕರೀತಾರೆ ಪಂಡಿತರು ಮನೆಯಲ್ಲಿ ಪಾಠಕ್ಕೆ ಯಾವಾಗಲೂ ನಾಲ್ಕೈದು ಜನ ವಿದ್ಯಾರ್ಥಿಗಳು ದಯವಿಟ್ಟು ಗಮನಿಸಬೇಕಾದ್ದು ಅವರಿಗೂ ತುಂಬ ಬಡತನ ಶಾಸ್ತ್ರಿಗಳಿಗೆ ಬಡತನ ಇದ್ದರೂ ವಿದ್ಯಾರ್ಥಿಗಳಿಗೆ ಪಾಠ ಹೇಳಬೇಕು ಅಂತ ಮನೆಯಲ್ಲಿ ಯಾವಾಗಲೂ ಹುಡುಗರು ಇರೋರಂತೆ ಅದು ಎರಡನೇ ಎಷ್ಟು ಚೆನ್ನಾಗಿ ಮಾಡ್ತಾರೆ ಮಲ್ಕೋಬೇಕಾದ ದೀಪ ಲೈಟ್ ಇಲ್ಲಲ್ಲ ಅವಾಗ ದೀಪ ಆರಿಸಿ ಮಲ್ಕೊಂಡ್ರೆ ಆಚಾರ್ಯರು ಮಧ್ಯದಲ್ಲಿ ಮಲ್ಕೊಳ್ಳೋರು ಶಾಸ್ತ್ರಿಗಳು ಸುತ್ತಲೂ ಹುಡುಗರು ಮಲ್ಕೊಳ್ಳೋರು ಬೆಳಿಗ್ಗೆ ಮಕ್ಕಳನ್ನ ನೆಬ್ಸ್ಬೇಕಲ್ಲ ಎಬ್ಬಿಸಿದ್ರೇನು ಮಾಡ್ತಿದ್ದು ಅಂದರೆ ಶ ಶಾಸ್ತ್ರಿಗಳು ತಮ್ಮ ಪಕ್ಕದಲ್ಲೊಂದು ಕೋಲ್ ಇಟ್ಕೊಂಡಿರ್ತಿದ್ರಂತೆ ಕೈಗೋಲ್ ಇಟ್ಕೊಂಡಿರೋರು ಕೈಗೋಲನ್ನು ಚುಚ್ಚೋದು ಅವರು ಒಬ್ಬೊಬ್ಬರನ್ನ ಚುಚ್ಚಿ ಚುಚ್ಚಿ ಎಬ್ಸೋದು ಅವ್ರಿಗೆ ಗೊತ್ತು ಕೋಲ್ ಬಂತು ಅಂದರೆ ಹೇಳೋ ಟೈಮ್ ಆಯಿತು ಅಂತ ಹುಡುಗರಿಗೆ ಎದ್ದು ಮುಖ ತೊಳ್ಕೊಂಡು ಪುಸ್ತಕ ಓದೋಕೆ ಶುರು ಮಾಡೋರು ಜೋರಾಗಿ ಓದಬೇಕು ಪುಸ್ತಕ ಹಿಡ್ಕೊಂಡು ಮಕ್ಕಳು ಓದೋರು ದೀಪದ ಬೆಳಕಲ್ಲಿ ಶಾಸ್ತ್ರಿಗಳಿಗೇನು ಪುಸ್ತಕ ಬೇಕಾಗಿಲ್ಲ ಎಲ್ಲ ಬಾಯಪಾಟ್ ಬಂದುಬಿಡುತ್ತೆ ಅವರಿಗೆಲ್ಲಾನು ಅವ್ರು ತಪ್ಪಿದ್ರೆ ಹೇಳ್ಬೇಕಾದ್ರೆ ತಪ್ಪಿದ್ದೀರಿ ಅಂತ ಕೋಲಿನ ಚುಚ್ಚೋರು ಮತ್ತೊಂದು ಸಲ ಚುಚ್ಚಿದ ತಕ್ಷಣ ಹುಡುಗರಿಗೆ ಗೊತ್ತಾಗೋದು ತಪ್ಪಿದೆ ನಾನು ಮತ್ತೊಂದು ಓದಬೇಕು ಯಾಕೆ ಹೇಳ್ತಿದ್ರು ಅಂತಂದರೆ ಅವ್ರಿಗೆ ಹೇಳಬೇಕು ಅಂದರೆ ತುಂಬ ತಡವರ್ಸ್ತಿತ್ತು ಟೈಮ್ ತೊಗೋತಾಯಿತ್ತು ಅದಕ್ಕೊಂದು ಶಾರ್ಟ್ಕಟ್ ಹುಡ್ಕೊಂಡ್ಬಿಟ್ಟಿದ್ರು ಅವರು ಹೀಗೆ ಕೋಲ್ಚು ಹುಚ್ಚಿದ್ರೆ ತಪ್ಪಾಯಿತು ಅಂದ್ ಮತ್ತ ಹುಡುಗಿ ಮತ್ತೊಂದು ಓದಬೇಕು ಅಂತ ಹೀಗೆ ಮಾಡ್ತಿದ್ರಂತೆ ಹೀಗೆ ಮಾಡ್ತಿರುವಾಗ ಮೊದಲು ಒಂದು ಎರಡು ಮಾತು ಕಷ್ಟ ಅವರಿಗೆ ಉಗ್ಗಿ ಬರೋದು ಆದರೆ ಮಾತು ಶುರು ಆದಮೇಲೆ ನಿರರ್ಗಳವಾಗಿ ಬರ್ತಾಯಿತ್ತು ಅಂಥೇಳರು ಅಂಥ ಶಾಸ್ತ್ರಿಗಳ ಬಗ್ಗೆ ಒಂದು ಘಟನೆ ಬ್ಯಾಕ್ಗ್ರೌಂಡ್ ಎಲ್ಲ ಕೊಟ್ಟರು ಇನ್ಫಾರ್ಮೇಷನ್ ಶಾಸ್ತ್ರಿಗಳು ಹೇಗಿದ್ದಾರೆ ಬಡತನದಲ್ಲಿ ಕೂಡ ಮತ್ತೊಬ್ಬರಿಗೆ ವಿದ್ಯಾದ್ಯಾನ ಮಾಡಬೇಕು ಅನ್ನೋವಂಥ ಆಸೆ ಇಂಥ ಶಾಸ್ತ್ರಿಗಳಿಗೆ ಒಂದು ಧ್ಯೇಯ ಇತ್ತು ಅವ್ರು ಏನು ಮಾಡ್ತಿದ್ದರು ಅಂದರೆ ಅವರು ರಾಮೋಪಾಸಕರು ಶಾಸ್ತ್ರಿಗಳು ಪ್ರತಿವರ್ಷ ಕೂಡ ಚೈತ್ರ ಮಾಸದಲ್ಲಿ ರಾಮೋತ್ಸವ ನಡೆಸಿ ಪಟ್ಟಾಭಿಷೇಕದ ದಿನ ಒಂದು ಸಹಸ್ರ ಜನಕ್ಕೆ ಸಂತರ್ಪಣೆ ಮಾಡಿಸುತ್ತಿದ್ದರು ಇನ್ನು ತಮಾಷೆನ ಸಾವಿರ ಜನಕ್ಕೆ ಊಟ ಹಾಕೋ ಕೆಲಸ ಶಾಸ್ತ್ರಿಗಳು ಅದಕ್ಕೇನು ಮಾಡ್ತಿದ್ರು ಅಂದರೆ ಆ ಸಂತರ್ಪಣೆಗಾಗಿ ವರ್ಷವೆಲ್ಲ ಆಗಾಗ ಊರು ಸುತ್ತಿ ಸಾಮಗ್ರಿಯನ್ನು ಶೇಖರೆ ಮಾಡುತ್ತಿದ್ದರು ಮನೆ ಮನೆ ಹೊತ್ತು ತೊಗೊಂಬರೋರು ಅವರು ಎಲ್ಲಿ ಹೋದರೂ ಒಂದು ಗೋಣಿ ಚೀಲವನ್ನು ಹಿಡಿದಿರುತ್ತಿದ್ದರು ಯಾರು ಏನು ಕೊಟ್ಟರು ಶ್ರೀರಾಮಾರ್ಪಣ ಎಂದು ಹೇಳಿಕೊಂಡು ಅದನ್ನು ತುಂಬಿ ಸೋಮೇಶ್ವರ ದೇವಸ್ಥಾನದ ಬಳಿಯ ತಮ್ಮ ಮಂಟಪಕ್ಕೆ ತರುತ್ತಿದ್ದರು ಶಾಸ್ತ್ರಿಗಳು ಬಂದು ಕೇಳಿದರೆ ಯಾರು ಇಲ್ಲವೆನ್ನುತ್ತಿರಲಿಲ್ಲ ಗೊತ್ತವರು ಎದಕ್ಕೆ ಮಾಡ್ತಾರೆ ಎಂದು ಗೊತ್ತು ಕೆಲವರು ಅಕ್ಕಿ ಬೇಳೆ ಗೋಧಿ ಹಿಟ್ಟು ಬೆಲ್ಲ ಮೊದಲಾದ ದಿನಸುಗಳನ್ನು ತಮ್ಮ ಶಕ್ತಿ ಸಿದ್ಧತೆ ಕೊಡುತ್ತಿದ್ದರು ಕೆಲವರು ಸೌದೆ ತರಕಾರಿ ಮೊದಲನ್ನು ಕೊಡುತ್ತಿದ್ದರು ಕೆಲವರು ಹಚ್ಚಿದೆಲೆ ದೊಣ್ಣೆಕಟ್ಟುಗಳನ್ನು ಕೊಡುತ್ತಿದ್ದರು ಕೆಲವರು ದ್ರವ್ಯಗಳನ್ನು ಕೊಡುತ್ತಿದ್ದರು ಕೆಲವರು ಎರಡು ಮೂಟು ಎರಡು ಮೂರು ಬೆಲ್ಲದ ಮುದ್ದೆಗಳನ್ನು ಎರಡು ಕೊಳಗ ಭತ್ತವನ್ನು ಹತ್ತು ತೆಂಗಿನಕಾಯಿಯನ್ನು ಮೂಟೆ ಕಟ್ಟಿರಿಸಿ ಅದರ ಮೇಲೆ ಶಾಸ್ತ್ರಿಗಳದು ಶ್ರೀರಾಮಾರ್ಪಿತ ಎಂದು ಬರೆದಿಡುತ್ತಿದ್ದರು ಮೊದಲು ಹಾಕಿಟ್ಬಿಡೋ ಶಾಸ್ತ್ರಿಗಳು ಬರ್ತಾರೆ ಅಂತ ಎಂದು ಅರ್ಧಾಣೆ ದಕ್ಷಿಣೆಯ ಒಡನಿಟ್ಟು ಕಾದಿರುತ್ತಿದ್ದರು ಹೀಗೆ ಸಂಗ್ರಹಿಸಿ ಬಂದದ್ದನ್ನೆಲ್ಲ ಶಾಸ್ತ್ರಿಗಳವರು ಸೋಮೇಶ್ವರ ದೇವಸ್ಥಾನದ ಬಳಿ ಒಂದು ಮಂಟಪದಲ್ಲಿ ದಾಸ್ತಾನು ಮಾಡಿದರು ಸಂತರ್ಪಣೆಯ ದಿವಸ ಸಾವಿರಕ್ಕಿಂತ ಹೆಚ್ಚಾಗಿಯೇ ಜನ ಸೇರುತ್ತಿತ್ತು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 ಭೋಜನದ ನಂತರ ಎಲ್ಲರೂ ಗುಡಿಯ ಹೊರಗೆ ತಾಂಬೂಲಕ್ಕಾಗಿ ದಯಮಾಡಿಸಬೇಕೆಂದು ಪ್ರಾರ್ಥಿಸುತ್ತಿದ್ದರು ಬಂದವರಿಗೆಲ್ಲ ದೊಡ್ಡವರಿಗೆ ತಾಂಬೂಲ ದೊಡ್ಡ ಅರ್ಧರ್ಧಣೆ ದಕ್ಷಿಣೆ ಹುಡುಗರಿಗೆಲ್ಲ ತಲಾ ಕಾಲು ಕಾಲೆ ದಕ್ಷಿಣೆ ಕೊಡುತ್ತಿದ್ದರು ಇಲ್ಲಿ ಒಂದು ಹಂತ ಮುಗಿತು ಮುಂದಿನ ಹಂತ ನೋಡಿ ಭಾಳ ಮುಖ್ಯವಾಗಿ ನನಗಿರುವಂಥದ್ದು ಅದು ಮುಗಿದ ಮೇಲೆ ಶಾಸ್ತ್ರಿಗಳು ತಮ್ಮ ಉಗ್ರಾಣದ ಕೊಠಡಿಯಲ್ಲಿದ್ದ ಎಲ್ಲ ಸಾಮಾನುಗಳನ್ನು ಯಾವ ವಿಶೇಷವನ್ನು ಹೊರಗೆ ತಂದಿರಿಸಿಕೊಂಡು ಕೂಗೋರಂತೆ ಎಲ್ಲ ಸಾಮಾನು ಕಟ್ಟೆ ಮೇಲೆ ಇಟ್ಕೊಂಡು ಬೆಲ್ಲ ಒಂದು ಮುದ್ದೆ ಮಿಕ್ಕಿದೆ ಯಾರಾದರೂ ತೆಗೆದುಕೊಳ್ಳಬಹುದು ಎನ್ನುವರು ಯಾರು ಕೈ ಹಿಡಿದದ್ದು ಮೊದಲೇ ಕಾಣಿಸಿತೋ ಅವರ ಕೈಯಲ್ಲಿ ಅದನ್ನಿಟ್ಟು ಒಂದು ಕಾಲ ನಿಟ್ಟು ಶ್ರೀರಾಮಾರ್ಪಣ ಎನ್ನುವರು ಇಲ್ಲದೆ ಒಂದು ಹಳೆಯ ಛತ್ರಿ ಕಡ್ಡಿ ಮುರಿದು ಹೋಗಿದೆ ಅದನ್ನು ಹಾಕಿಸಿಕೊಂಡ್ರೆ ಉಪಯೋಗ ಬರುತ್ತದೆ ಯಾರಿಗಾದರೂ ಬೇಕೇ ಅನ್ನುವರು ಕೈ ಹಿಡಿದವರಿಗೆ ಅದು ದಕ್ಷಿಣ ಕೊಟ್ಟು ಶ್ರೀರಾಮಾರ್ಪಣ ಎನ್ನುವರು ದೊನ್ನೆ ಕಟ್ಟು ಅರ್ಧ ಮಿಕ್ಕಿದೆ ಹತ್ತು ಹನ್ನೆರಡು ದೊನ್ನೆ ಇರಬಹುದು ಬೇಕಾದರೆ ಮೇಲಿನಂತೆ ಶ್ರೀರಾಮಾರ್ಪಣ ಇದೊಂದು ಪಾದರಕ್ಷೆ ಮಡಿಪಲ್ಲಿಯಲ್ಲಿ ಯಾರಲ್ಲೂ ಕೇಳಿ ತಂದದ್ದು ಸ್ವಲ್ಪ ಕಿತ್ತು ಹೋಗಿದೆ ಸರಿಪಡಿಸಿಕೊಂಡ್ರೆ ಉಪಯೋಗಕ್ಕೆ ಬರುತ್ತೆ ಇದು ಮೇಲಿನಂತೆ ಶ್ರೀರಾಮಾರ್ಪಣ ಹತ್ತು ಬೆರಣಿ ಮಿಕ್ಕಿದೆ ಬೇಕಾದವರು ಯಥಾಪ್ರಕಾರ ಶ್ರೀರಾಮಾರ್ಪಣ ಒಂದು ಚೂರು ಇಟ್ಕೋತಾ ಇರಲಿಲ್ಲಂತೆ ಶಾಸ್ತ್ರಿಗಳು ಹೀಗೆ ಎಲ್ಲ ಸಾಮಾನನ್ನು ಕೈಯಲ್ಲಿದ್ದ ಎಲ್ಲ ಕಾಸುಗಳನ್ನು ಅಲ್ಲೇ ಹಂಚಿಬಿಟ್ಟು ಕೈ ತೊಳೆದುಕೊಳ್ಳೋರು ದುಡ್ಡು ಕೂಡ ಇಟ್ಕೊಳ್ಳೋದಿಲ್ಲ ಒಂದು ಸಲ ಏನಾಯಿತು ಅಂತ ಬರೀತಾರೆ ಒಂದಾನೊಂದು ವರ್ಷ ಸಂತಪ್ಪ ಸಂತರ್ಪಣೆಯ ದಿವಸ ಶಾಸ್ತ್ರಿಗಳ ಕುಟುಂಬ ಪಾರ್ವತಮ್ಮ ಅವರ ಆರಾಧನೆಯ ಸಮಾರಾಧನೆಯ ಉಗ್ರಾಣದಲ್ಲಿದ್ದ ಒಂದು ಬೆಲ್ಲದ ಉಂಡೆಯನ್ನು ಒಡೆದು ಒಂದು ಚೂರನ್ನು ತಮ್ಮ ಮೊಮ್ಮವಿಗೆ ಕೊಟ್ಟರು ಬೆಲ್ಲದ ಉಂಡೆಯಲ್ಲಿ ಒಡೆದೊಂದು ಚೂರು ಮೊಮ್ಮಗ ಕೊಟ್ಟರು ಪಾಪ ಅವರು ಅದನ್ನು ಶಾಸ್ತ್ರಿಗಳೇ ನೋಡಿ ಇದೇನು ಯಾಚನೆ ಮಾಡಿ ತಂದು ಮುಡುಪಾಗಿಟ್ಟಿದ್ದ ಪದಾರ್ಥವನ್ನು ಹಾಗೆ ಸ್ವಂತಕ್ಕೆ ಉಪಯೋಗಿಸಿಕೊಳ್ಳಬಹುದೇ ಎಂದು ಆಕ್ಷೇಪಿಸಿದರು ಆಕೆ ನೀವಂತೂ ಮಕ್ಕಳ ಕೈಯಲ್ಲಿ ಒಂದು ಕಾಸಿಟ್ಟ ಪಾಪಕ್ಕೆ ಹೋಗಲಿಲ್ಲ ಒಂದು ಕಾಸು ಕೊಡಲಿಲ್ಲ ಒಂದು ಚೀರು ಚೂರು ತಿಂಡಿ ಕೊಟ್ಟವರಲ್ಲ ಯಾರೋ ಕೊಟ್ಟದ್ದು ನಾನು ಮಗು ಕೊಟ್ಟು ನಿಮಗೇ ನಷ್ಟ ಆದದ್ದು ಮಕ್ಕಳು ದೇವರ ಹಾಗಲ್ಲವೇ ಎಂದು ಕೇಳಿದರು ಶಾಸ್ತ್ರಿಗಳು ನಿನ್ನ ಮಕ್ಕಳು ಮಾತ್ರವೇ ದೇವರೋ ಎಂದು ಹೇಳುತ್ತಾ ಆ ಸುತ್ತಮುತ್ತ ಇದ್ದ ಹದಿನೈದು ಮಕ್ಕಳನ್ನು ಕಲೆ ಇವರು ದೇವರಲ್ಲವೋ ಎಂದು ಕೇಳಿದರು ಮುದುಕ ಮುದುಕಿಯರಿಬ್ಬರಿಗೂ ಕೊಂಚ ಬಿಸಿ ಬಿಸಿ ಮಾತಾಯಿತು ಕಡೆಗೆ ಶಾಸ್ತ್ರಿಗಳು ನಿನ್ನ ಬಾಯಿ ಈ ನಡುವೆ ತುಂಬ ಬಿರುಸಾಗುತ್ತಾ ಬಂತು ಇನ್ನು ನಿನ್ನ ಕೈ ಊಟ ಉಪಚಾರ ನನಗೆ ಬೇಕಾಗಿಲ್ಲ ಎಂದುಬಿಟ್ರು ಅಂದಿನಿಂದ ಮುಂದೆ ಶಾಸ್ತ್ರಿಗಳು ಸ್ವಯಂಪಾಕಿಗಳಾದರು ಏನು ನೋಡಿ ಆ ಕಲ್ಪನೆ ಅಂದರೆ ಯಾವುದೋ ಒಂದು ಚೂರು ಬೆಲ್ಲ ಒಡೆದು ಕೊಟ್ಟಿದ್ದಕ್ಕೆ ಹೇಳ್ತಾರೆ ಈ ಕಾರ್ಯಕ್ರಮಕ್ಕೋಸ್ಕರ ಮುಡುಪಾಗಿಟ್ಟಂಥದ್ದು ಅದನ್ನು ಮನೆಗೆ ಉಪ್ಯೋಗಿಸೋಂಗಿಲ್ಲ ಅಂತ ಹೇಳಿದ್ದಕ್ಕೆ ಇನ್ಮೇಲೆ ಕೈ ಊಟ ಮಾಡೋದಿಲ್ಲ ಅಂತ ಒರಟು ತಪ್ಪು ಅನಿಸ್ಬೋದು ಆದರೆ ಅವರ ನಂಬಿಕೆ ಏನು ಅಂದರೆ ಅಪಚಾರ ಮಾಡಿದೆ ಶ್ರೀರಾಮನಿಗೆ ನಾನು ಅಂತ ಕನ್ನೋದು ಅವರಿಗೋಸ್ಕರ ಇಟ್ಟಂಥದನ್ನು ನನ್ನ ಮನೆಯವರು ಉಪಯೋಗಿಸ್ಬಿಟ್ಟಾರಲ್ಲ ತಪ್ಪಾಯಿತು ಅಂದರೆ ಈಸ್ ನಾಟ್ ದಿ ಅಮೌಂಟ್ ಆಫ್ ಮಟೀರಿಯಲ್ ಇಟ್ ಈಸ್ ಎನ್ ಆ್ಯಟಿಟ್ಯೂಡ್ ಅದು ಭಾಳ ಮುಖ್ಯ ನನಗಾಗೋದು ಬೆಲ್ಲ ತಿಂದು ದೊಡ್ಡದಲ್ಲ ಅದು ಆ ಮನಸ್ಸಿದೆಯೆಲ್ಲ ತೊಗೊಂಬಿಡಬೇಕು ಅನ್ನೋಂಥದ್ದು ಇವತ್ತು ಬೆಲ್ಲ ಕೊಲಿಯುವಂಥ ಮನಸ್ಸು ನಾಳೆ ವಜ್ರ ಕೊಲೀತದೆ ಅದಕ್ಕೆ ಹೇಳ್ತಾ ಇರೋರು ಈ ಬೆಲ್ಲ ಕೊಲಿತಲ್ಲ ಮನಸ್ಸು ಅದೇ ಪಾಕ್ ಬೇಡ ನಮ್ಮ ಮನಸ್ಸು ಬೇಡ ಅಂತ ಅವರು ಸ್ನೇಹಿತರೊಬ್ಬರಿದ್ದರು ಅರ್ಚಕ ಕೃಷ್ಣಪ್ಪ ಅಂತ ಅವರು ಹಾಗೆ ಇದ್ದವರು ಅದಕ್ಕೆ ಡಿ ವಿ ಜಿ ಬರೀತಾರೆ ಕೊನೆಗೆ ಶಾಸ್ತ್ರಿಗಳು ಕೃಷ್ಣಪ್ಪನವರು ಕಡೆಯವರೆಗೂ ಹೀಗೇ ಬಾಳಿದರು ಶಾಸ್ತ್ರಿಗಳು ಸ್ವಯಂಪಾಕಿಗಳಾದ ಮೇಲೆ ಎರಡು ಮೂರು ವರ್ಷಗಳ ಒಳಗಾಗಿ ಅವರ ಪತ್ನಿ ತೀರಿಕೊಂಡರು ಶಾಸ್ತ್ರಿಗಳು ಆಮೇಲೆ ಹತ್ತು ಹನ್ನೆರಡು ವರ್ಷ ಬದುಕಿದ್ದರು ಹಿಂದಿನಂತೆ ಸ್ವಯಂಭೃತ್ಯರಾಗಿಯೇ ಅನ್ಯ ಅಪೇಕ್ಷೆ ಇಲ್ಲದೆಯೇ ನಿಯಮನಿಷ್ಠರಾಗಿ ಬದುಕಿದರು ಈ ಕಡೆ ನನಗೆ ಭಾಳ ಮನಸ್ಸಿಗೆ ಮುಟ್ಟುವಂಥ ಮಾತು ಅವರು ಹಣ ಸಂಪಾದಿಸಲಿಲ್ಲ ಮನೆ ಕಟ್ಟಿಕೊಳ್ಳಲಿಲ್ಲ ಶಾಲು ಹೊದೆಯಲಿಲ್ಲ ಬಿರುದು ಹೊರಲಿಲ್ಲ ಯಾವುದಕ್ಕೂ ಆಸೆ ಯಾವುದು ಯಾವುದೂ ಅವರಿಗೆ ಬೇಕೆನಿಸಲಿಲ್ಲ ಮೂರಕ್ಕೂ ಮನೆ ಹರಕು ಪಂಚೆ ಅಷ್ಟರಲ್ಲೇ ನೆಮ್ಮದಿಯಾಗಿದ್ದರು ನೆಮ್ಮದಿ ಇರಬೇಕು ಅಂದರೆ ಅದು ಸಾಕು ಅಂತ ಅರಮನೆ ಇದ್ದರೂ ನೆಮ್ಮದಿ ಇರದೇ ಹೋಗ್ಬೋದು ಮೂರುಕು ಮನೆ ಹರಕು ಪಂಚೆ ಅಷ್ಟರಲ್ಲೇ ನೆಮ್ಮದಿಯಾಗಿದ್ದವರು ಇದು ಅಪ್ರಸಿದ್ಧ ಜೀವನ ಡಿವಿಜಿ ವಿ ಜಿ ಮಾತು ಕೊನೆಗೆ ಎಷ್ಟು ಘನ ಘನೀಭೂತ ಆಗ್ತಾ ಹೋಗ್ತದಲ್ಲ ಇದು ಅಪ್ರಸಿದ್ಧ ಜೀವನ ಅಂಥ ಅಪ್ರಸಿದ್ಧ ನೆಮ್ಮದಿಯನ್ನು ಬಯಸುವವರು ಯಾರಾದರೂ ಇಂದಿನ ಲೋಕದಲ್ಲಿ ಉಂಟೆ ಅಂತ ಕೇಳಿ ಕೊನೆಗೆ ಹೇಳ್ತಾರೆ ಮಿಕ್ಕವರಿಗೆ ಈ ಶಾಸ್ತ್ರಿಗಳ ಚರಿತ್ರೆ ಒಣ ಹುಚ್ಚಿನ ಕತೆ ತಾನೇ ಯಾರಿಗೆ ಆದರ್ಶಗಳ ಚಿಂತೆ ಇಲ್ವೋ ಇದು ಹುಚ್ಚಿನ ಕತೆ ಹುಚ್ಚಿರಲ್ವೋ ಅವರು ಬೆಲ್ಲ ತಿಂದರೆ ಏನಾಯಿತು ಅಂತ ಅನ್ನೋದು ಬೆಲ್ಲ ತಿನ್ನೋದು ಮುಖ್ಯ ಅಲ್ಲ ಅವರಿಗೆ ಬೇರೆದೋಸ್ಕರ ಇಟ್ಟಂಥ ವಸ್ತು ನನ್ನ ಮನೆಗೆ ತೊಗೋಬಾರ್ದು ಅಂತವಂಥದ್ದು ಅದು ಹುಚ್ಚಿನ ಕಥೆ ಅನ್ನಿಸ್ಬಿಡುತ್ತೆ ಆ ಕಾಲದಲ್ಲಿ ಅಂಥವ್ರು ಬದುಕಿದ್ರು ಇನ್ನೊಬ್ಬ ವ್ಯಕ್ತಿ ಬಗ್ಗೆ ಹೇಳ್ತಾರೆ ಅದು ಅದ್ಭುತ ವ್ಯಕ್ತಿ ಅದು ಡಾಕ್ಟರ್ ಗುಂಡಣ್ಣ ಅಂತ ಡಾಕ್ಟರ್ ಗುಂಡಣ್ಣ ಇದು ಅದ್ಭುತ ಇದ್ದ ನಾನು ಭಾಳ ಚರ್ಚೆ ತಲೆ ಕೆಡಿಸ್ಕೊಂಡಿದ್ದೆ ರಾಜರತ್ನ ಮೋಹತ್ರ ಮಾತಾಡಿದಾಗ ಈ ಗುಂಡಣ್ಣ ವಿಷಯ ಓದೋದು ಹೇಗೆ ಸ್ವಾಮಿ ವಿಪರೀತ ಹಾಸ್ಯ ಪ್ರಕೃತಿ ಅಂಥ ಮನುಷ್ಯ ಗುಂಡಣ್ಣ ಡಾಕ್ಟರ್ ಗುಂಡಣ್ಣ ಕೆಲವೊಂದು ಸಲ ಈ ಸೆನ್ಸಾರ್ ಮಾಡುವಂಥ ಮಾತುಗಳು ಬರ್ತದೆ ಅದರೊಳಗೆ ಇದನ್ನೆಲ್ಲ ನಾನು ರಾಜರ್ಥನ್ ಕೇಳಿದೆ ಹಿಂಗೆ ಬರೆದಿದ್ದಾರಲ್ಲ ಡಿ ವಿ ಜಿ ಅವರು ಇದನ್ನು ಹೇಗೆ ಅಂತ ಕೇಳಿದ್ದೆ ಅವ್ರು ಹೇಳಿದ್ರು ಬರೆದಿದ್ದಾರ ತಾನೆ ನಿನಗ್ಯಾಕೆ ಸಂಕೋಚ ಅಂತ ಅವ್ರಿಗೆ ಗೊತ್ತು ಲಕ್ಷ ಜನ ಓದ್ತಾರೆ ಅಂತ ಗೊತ್ತಿದ್ದ ಓದೋಕೆ ನಿನಗೇನು ತೊಂದರೆ ಈಗೊಂದು ಘಟನೆ ನಾನು ಸೆನ್ಸಾರ್ ಮಾಡ್ಕೊಂಬಂದಿದ್ದೀನಿ ಹೇಳಬೇಕು ಅಂದ್ಕೊಂಡು ಅವನು ಹೇಳೋದು ಬಿಡಬೇಡ ಅಂತ ತೀರ್ಮಾನ ಮಾಡ್ಕೊಂಡು ಎಷ್ಟೇ ನಾನು ಅದನ್ನು ಅವ್ರಿಗೆ ಅಷ್ಟಿಲ್ಲ ಅನಿಸಲ್ಲ ಅದು ಯಾಕಂದರೆ ಅವ್ರು ಹೇಳುವಂಥ ಉದ್ದೇಶ ಇದೆಯಲ್ಲ ಅದು ಬೇರೆ ಇದೆ ಹಾಗೆ ಈ ಗುಂಡಣ್ಣ ಅದ್ಭುತ ಚೀ ಚೇತನ ಇದೊಂದು ಅವ್ರ ಬಗ್ಗೆ ಬರೀತಾರೆ ಎಷ್ಟು ಸಲಿಗೆ ಇತ್ತು ಡಿ ವಿ ಜಿಗವ್ರ ಜೊತೆಗೆ ಅಂತ ಅವರೊಬ್ಬರು ಜನಪ್ರಿಯ ವೈದ್ಯರು ತಮಾಷೆ ಮೆಡಿಕಲ್ ಮುಗಿಸ್ತಿಲ್ಲ ಅವ್ರು ಎರಡೇ ವರ್ಷ ಮುಗಿಸ್ತಿದ್ದೋ ಆದರೆ ಅವ್ರ ಕಡೆ ಪ್ರಾಕ್ಟೀಸ್ ಮಾಡೋದಕ್ಕೆ ಸೀನಿಯರ್ ಡಾಕ್ಟರ್ಸ್ ಬರ್ತಾ ಇದ್ರಂತೆ ಹೇಗೆ ಮಾಡ್ತಾರೆ ಕೇಳ್ಕೊಳೋಣ ರೋಗ ನಿಧಾನ ಹ್ಯಾಂಗೆ ಕಂಡುಹಿಡಿತಾರೆ ಕೇಳೋಣ ಅಂತ ಬರ್ತಿದ್ರಂತೆ ರೋಗ ನಿಧಾನ ನೋಡೋದಷ್ಟೇ ಅಲ್ಲ ಅವರು ರೋಗಿಗಳ ಜೊತೆಗೆ ಹೇಗೆ ವರ್ತನೆ ಮಾಡ್ತಾರೆ ಕಲ್ಕೋಬೇಕು ಅಂತ ಬರ್ತಾ ಇದ್ದರಂತೆ ಗುಂಡಣ್ಣವ್ರ ಕಡೆಗೆ ಅಂಥ ಮನುಷ್ಯ ಡಿ ವಿ ಜಿ ಅವರು ನೆನೆಸ್ಕೊಳ್ಳೋದು ಅವರ ಮಾನವೀಯ ಸದ್ಗುಣಗಳಿಗೆ ಅಂತ ಹೇಳ್ತಾರೆ ಗುಂಡಣ್ಣ ನಿಜವಾದ ಹೆಸರು ಎಸ್ ಆರ್ ನರಸಿಂಹಯ್ಯಂಗಾರಂತ ಎಸ್ ಆರ್ ನರಸಿಂಹಯ್ಯಂಗಾರ ನಿಜ ಹೆಸರು ಅವ್ರು ಹೇಳ್ತಿದ್ರು ಡಿ ವಿ ಜಿ ಹೇಳ್ತಾರೆ ಎಲ್ಲರೂ ಗುಂಡಣ್ಣ ಗುಂಡಣ್ಣ ಅಂದು ನರಸಿಂಹಯ್ಯಂಗಾರನ್ನು ತಿರುಗಿ ನೋಡ್ತಿರ್ಲಿಲ್ಲ ಅವರು ಅಂತ ಅವ್ರಿಗೆ ಮರೆತು ಹೋಗಿತ್ತು ನರಸಿಂಹಯ್ಯಂಗಾರಂತ ನಾನು ಕಾಲೇಜಲ್ಲಿದ್ದಾಗ ಒಂದು ತಮಾಷೆ ಆಗ್ತಾ ಇತ್ತು ಒಬ್ಬ ಹುಡುಗಿದ್ದ ಪ್ರಮೋದ್ ಅಂತ ಪ್ರಮೋದ್ ದೇಶಪಾಂಡೆ ಅಂತ ಹುಡುಗ ಅವನು ಕ್ರಿಕೆಟ್ ಆಡೋನು ಅವನು ಯಾರೂ ಪ್ರಮೋದ್ ಅಂದ್ ನೆನಪಿಲ್ಲ ನನಗೆ ಪಮ್ಯಾ ಪಮ್ಯ ಅಂತ ಕರೆಯೋದು ಎಲ್ಲರೂ ಅವನ್ನ ಅವ್ನು ಕಾಲೇಜಲ್ಲಿ ಕ್ರಿಕೆಟ್ ಆಡ ನಮ್ಮ ಜೊತೆಗೆ ಈ ಕ್ರಿಕೆಟಲ್ಲಿ ಒಂದು ಸೀನಿಯಾರಿಟಿ ಇರುತ್ತೆ ಸೀನಿಯರ್ ಪ್ಲೇಯರ್ಸ್ ಆದರೆ ಜೂನಿಯರ್ ಸಲಿಗೆ ತೊಗೊಳ್ಳೋಲ್ಲ ಟೀಮಿಂದ ಹೊರ್ಗೆ ಹಾಕಿದ್ರೆ ಏನು ಮಾಡೋದು ಈಗ ಹಾಕಲ್ವ ಹೊರಗಡೆ ಹಂಗೆ ಅವ್ನು ಹುಡುಗ ಹೊಸ್ದಾಗ ಸೇರ್ಕೊಂಡ ಟೀಮಿಗೆ ಫಸ್ಟ್ ಪಿ ಯು ಸಿ ಹುಡುಗ ಪಿ ಯು ಸಿ ಹುಡುಗ ನಾವೆಲ್ಲ ಸೆಕೆಂಡ್ ಇಯರ್ ತಿದ್ದವ್ರು ಹುಡುಗರು ಸೀನಿಯರ್ ನಾವೆಲ್ಲ ಆಡೋರು ಅವನು ಪ್ರಮೋದ್ ವಿಕೆಟ್ ಕೀಪಿಂಗ್ ಮಾಡ್ತಾಯಿದ್ದ ಎಲ್ಲರೂ ಪಮ್ಮ್ಯಾ ಪಮ್ಮ್ಯ ಅಂತ ಕರಿತಿದ್ವಲ್ಲ ಈ ಹುಡುಗ ಹೋಗ್ಬಿಟ್ಟು ಪಮ್ಮ್ಯ ರೀ ನಾ ಎಲ್ಲಿ ನಿಂತ್ಕೋಬೇಕು ರೀ ಅಂತ ಕೇಳ್ದೆ ಪಮ್ಮ್ಯ ಅಂತ ನೀನು ಪಮ್ಮೆ ಅಂತೀನೋ ನನಗೆ ಅಂತ ನಿಮ್ಮ ಹೆಸರು ಏನು ರೀ ಅಂತ ಕೇಳಿದವನು ಯಾರಿಗೂ ಗೊತ್ತಿಲ್ಲ ನಿಮ್ಮ ಹೆಸರು ಏನು ಅಂತ ಈ ಗುಂಡಣ್ಣವ್ರದು ಎಲ್ಲರೂ ಗುಂಡಣ್ಣ ಗುಂಡಣ್ಣ ಅಂದು ನರಸಿಂಹಾರ ಅವರಿಗೆ ಮರೆತು ಹೋಗಿದ್ವಿ ಆ ಥರ ಮನುಷ್ಯ ಅವ್ರು ಹೇಳ್ತಾರೆ ಇವರಲ್ಲಿ ಮೆಚ್ಚಿಗೆ ಆದಂಥ ನಾಲ್ಕು ಗುಣಗಳು ನನಗೆ ಅಂತ ಡಿವಿಜ್ ಹೇಳ್ತಾರೆ ಗುಂಡಣ್ಣಲ್ಲಿ ನಾಲ್ಕು ಗುಣಗಳು ಯಾವುದಂದರೆ ಸ್ನೇಹ ಅವರ ಪ್ರೀತಿ ಸ್ನೇಹ ಇದೆಯೆಲ್ಲ ಅತ್ಯಂತ ಪಾರದರ್ಶಕವಾದಂಥದ್ದು ಹಾಸ್ಯ ಹಾಸ್ಯ ಅಂತೂ ತಡ್ಕೊಳ್ಳೋಕ್ಕಾಗಲ್ಲ ಅದ್ಭುತವಾದಂಥ ಹಾಸ್ಯ ಅವ್ರದ್ದು ಸಾಹಿತ್ಯ ಪ್ರೀತಿ ನೋಡಿ ಅವರು ಸಂಸ್ಕೃತವನ್ನು ಓದ್ಕೊಂಡಿದ್ದರು ಚೆನ್ನಾಗಿ ಗುಂಡಣ್ಣವರು ಇಂಗ್ಲೀಷ್ ಸಾಹಿತ್ಯ ಚೆನ್ನಾಗಿ ಅರಗಸ್ಕೊಂಡಿದ್ರು ಚೆನ್ನಾಗಿ ಮಾತಾಡೋದು ತೆಲುಗುದ ಚೆನ್ನಾಗಿ ಮಾತಾಡ್ತಾ ಇದ್ರು ಇಷ್ಟೆಲ್ಲ ಆಯ್ತು ಅವ್ರದ್ದು ನಾಲ್ಕನೇದು ಉಪಕಾರೀಲತೆ ಅಂತ ಈ ನಾಲ್ಕು ಗುಣಗಳಿಂದಾಗಿ ನನ್ನ ಗುಂಡಣ್ಣ ಪೂಜೆ ಅಂತ ಬರ್ಕೊಂಡಿದ್ದಾರೆ ಗುಂಡಣ್ಣವರೇ ಒಂದು ಸಂಸ್ಥೆ ಅಂತ ಗುಂಡಣ್ಣ ವ್ಯಕ್ತಿ ಅಲ್ಲ ಸಂಸ್ಥೆ ಇದ್ದಾಗೆ ಅವರು ಒಂಟಿಯಾಗಿ ಇರಲಿಲ್ಲ ಅಂತ ಎಲ್ಲಿ ಹೋದರೂ ಗುಂಡಣ್ಣ ಜೊತೆ ನಾಲ್ಕು ಜನ ಇರೋರು ಜೊತೆಗೆ ಯಾವ ಅಂತ ಸ್ನೇಹಿತರು ಅವರೊಂದು ಔಷಧಾಲಯ ಇಟ್ಕೊಂಡಿದ್ರು ಡಿಸ್ಪೆನ್ಸರಿ ಅದಕ್ಕೆ ಹೆಸರು ರಿಲಯನ್ಸ್ ಅಂತ ಹೆಸರು ರಿಲಯನ್ಸ್ ಔಷಧಾಲಯ ಅಂತ ಅದು ಬರೀತಾರೆ ಡಿ ಔಷಧಾಲಯಕ್ಕೆ ಸಾಕಷ್ಟು ಜನ ಬರ್ತಾಯಿದ್ರಲ್ಲ ಅದರಲ್ಲಿ ಔಷಧಿಗೆ ಚಿಕಿತ್ಸೆಗೆ ಬರೋರು ಒಂದು ಭಾಗ ಮಾತ್ರ ಉಳಿದವರು ಬಹುಭಾಗ ಮಂದಿ ಬರೋದು ಗುಂಡಣ್ಣವ್ರು ನೋಡೋದಕ್ಕೆ ಅವ್ರು ಮಾತು ಕೇಳೋದಕ್ಕೆ ಅಂತ ಔಷಧಿಗೆ ಬಂದವರಲ್ಲ ಅವರು ಅಂಥವ್ರು ಬರೋರು ಅಂಥ ಒಂದು ಸಂದರ್ಭದಲ್ಲಿ ಏನಾಯಿತು ಅಂತ ಬರೀತಾರೆ ಅವ್ರು ಗುಂಡಣ್ಣವ್ರು ಬರೋದು ಹೇಗಿತ್ತು ತಾ ಕಲ್ಪನೆ ಮಾಡ್ಕೋಬೇಕು ಔಷಧಾಲಯಕ್ಕೆ ಬಂದಾಗ ಹೇಗೆ ಬರ್ತಾಯಿದ್ರು ಅವ್ರಂತ ಸಾಮಾನ್ಯವಾಗಿ ಪ್ರತಿದಿನವೂ ಬೆಳಗ್ಗೆ ರೋಗಿಗಳ ಮನೆಗಳಿಗೆ ಹೋಗಿ ನೋಡಿಕೊಂಡು ತಮ್ಮ ಚಿಕಿತ್ಸಾಲಯಕ್ಕೆ ಬರುವ ವೇಳೆಗೆ ಸುಮಾರು ಎಂಟೂವರೆ ಒಂಬತ್ತು ಗಂಟೆ ಆಗಿರುತ್ತಿತ್ತು ಆ ವೇಳೆಗಾಗಲೇ ಅಲ್ಲಿ ಇಪ್ಪತ್ತು ಇಪ್ಪತ್ತೈದು ಮಂದಿಯಾದರೂ ಗುಂಪು ಸೇರಿರುತ್ತಿದ್ರು ಗುಂಡಣ್ಣವರು ಬಂದ ಕೂಡಲೇ ಅವರು ನಗಿಸಿ ಪ್ರಸನ್ನರಾಗುವಂತಹ ಯಾವುದಾದ್ರು ಒಂದೆರಡು ಮಾತನ್ನಾಡಿ ಕೆಲಸಕ್ಕೆ ಕೊಡುತ್ತಿದ್ದರು ಅವ್ರ ಕನ್ಸಲ್ಟೇಷನ್ ಹೇಗಿದೆ ನೋಡಿ ತಮಾಷೆ ಅಂದರೆ ಪಬ್ಲಿಕ್ ಕನ್ಸಲ್ಟೇಷನ್ ಇದು ಒಳಗೊಂದು ಸಪ್ರೇಟ್ ರೂಮಲ್ಲಿ ಕನ್ಸಲ್ಟೇಷನ್ ಇಲ್ಲೇ ಇಲ್ಲ ಎಲ್ಲರೂ ಕೂತಿರಬೇಕು ಅವ್ರ ಮುಂದೆ ಪರೀಕ್ಷೆ ಆಗಬೇಕು ವೈದ್ಯರು ರೋಗಿಗಳದೆಲ್ಲ ಅವರು ಹೇಗೆ ಮಾಡುತ್ತಿದ್ದರು ಅಂತ ಒಬ್ಬೊಬ್ಬರನ್ನು ಕರೆದು ಮಾತನಾಡಿಸುವ ವಿಧಾನ ಮಧ್ಯ ಮಧ್ಯೆ ಲಘು ಹಾಸ್ಯ ಇದು ಮಿಕ್ಕವರಿಗೆ ಅವರ ಕಷ್ಟವನ್ನು ಹಗುರ ಮಾಡುತ್ತಿತ್ತು ಗುಂಡಣ್ಣನವರು ಒಬ್ಬ ರೋಗಿಯನ್ನು ಪರೀಕ್ಷಿಸುತ್ತಿದ್ದ ಕಾಲದಲ್ಲಿ ಅಲ್ಲಿದ್ದ ಮಿಕ್ಕೆಲ್ಲ ರೋಗಿಗಳ ಕಡೆಗೂ ಆಗಾಗ ದೃಷ್ಟಿ ತಿರುಗಿಸಿ ಅವರ ಮುಖಲಕ್ಷಣಗಳನ್ನು ಅಂಗಾಂಗ ಚೇಷ್ಟೆಗಳನ್ನು ವೈದ್ಯದೃಷ್ಟಿಯಿಂದ ವೀಕ್ಷಿಸುತ್ತಿದ್ದರು ನೋಡೋದು ಇವುನ್ನ ಅವ್ನು ನೋಡೋದು ಅವ್ರನ್ನ ಎರಡೂ ಆಗ್ತಿತ್ತು ಈ ವೀಕ್ಷಣಾ ಪರೀಕ್ಷೆ ಒಂದೊಂದು ಸಲ ಅರ್ಧ ಗಂಟೆ ಒಂದು ಗಂಟೆ ನಡೆಯುತ್ತಿತ್ತು ತಕ್ಕಷ್ಟು ಕಾಲ ಪರೀಕ್ಷೆ ಮಾಡದೆ ಆ ಥರದಲ್ಲಿ ಅವ್ರಿಗೆ ಯಾರಿಗೂ ಔಷಧ ಕೊಡುತ್ತಿರಲಿಲ್ಲ ಒಂದು ದಿವಸ ಡಿ ಅವರಿಗೆ ತೊಂದರೆ ಆಗಿತ್ತು ನನಗೆ ಕೆಲವು ದಿವಸ ಸಂಜೆ ಡಿ ವಿಜಿ ನನಗೆ ಕೆಲವು ದಿವಸ ಸಂಜೆ ನಾಲ್ಕು ಗಂಟೆ ಹೊತ್ತಿಗೆ ಹೊಟ್ಟೆ ಶೂಲೆ ಬರುತ್ತಿತ್ತು ದಿನಾಲು ನಾಲ್ಕು ಗಂಟೆ ಹೊತ್ತು ಸಾಯಂಕಾಲ ಬರೋ ಹೊಟ್ಟೆನೋವು ಅದಕ್ಕೆ ಕಾರಣ ಅಜೀರ್ಣವಿರಬಹುದೆಂದು ಊಹಿಸಿಕೊಂಡೆ ಇವರೇ ಅಂದ್ಕೊಂಡಿದ್ದಾರೆ ಅಜೀರ್ಣ ಆಗಿರಬೇಕು ಅಂದ್ಕೊಂಡು ನನ್ನ ಮಾಧ್ವ ಸ್ನೇಹಿತರೊಬ್ಬರ ಮನೆಯಲ್ಲಿ ಶ್ರೀಮದ್ ಬೆಳೆಹೊಳಿ ಹೈಗ್ರೀವ ಇವುಗಳನ್ನು ಧಾರಾಳವಾಗಿ ಸೇವಿಸಿದ್ದೆ ಭರಣಿ ಗರಣಿ ಕೃಷ್ಣಾಚಾರ್ಯರ ಬಗ್ಗೆ ಹೇಳ್ತಾರೆ ಶ್ರೀಮದ್ ಬೆಳೆಹೊಳಿ ಮತ್ತು ಹೈಗ್ರೀವ ಸುಮಾತಿ ಏನ್ಬಿಟ್ಟಿದ್ದಾರೆ ಅದೇ ಕಾರಣವೆಂದು ತಿಳಿದು ವಿಧ ವಿಧವಾದ ಸ್ವಂತ ಸ್ವಂತ ವೈದ್ಯಗಳನ್ನು ಮಾಡಿಕೊಂಡೆ ನಾಲ್ಕಾರು ತೆರನಾದ ವಿರೇಚನೆಗಳು ಕಾಪಟಗಳು ಕಷಾಯಗಳು ಎಲ್ಲವನು ಅನುಭವಿಸಿದ್ದಾಯಿತು ಹೀಗೆ ಸ್ವಂತ ವೈದ್ಯ ಮಾಡಿಕೊಂಡಷ್ಟು ಮನಸ್ಸಿನಲ್ಲಿ ಅಳುಕು ಹೆಚ್ಚಾಗಿ ಗುಂಡನನ್ನು ಬೆಳಗ್ಗೆ ಹೋಗೋದಕ್ಕೆ ಮನಸ್ಸು ಸಂಕೋಚ ಪಡುತ್ತಿತ್ತು ಮೊದಲೇ ಬರಬಾರ್ದೇ ಅಂತ ಬೈದು ಬಿಡ್ತಾನಲ್ಲ ಅಂಥೇಳಿ ಸಂಕೋಚ ಆಗ್ತಿತ್ತಂತೆ ಆದರೆ ಅಲ್ಲಿಗೆ ಹೋಗಬೇಕೆಂದು ಮನೆಯ ಜನ ಒತ್ತಾಯ ಬಲವಾಯಿತು ಕಡೆಗೆ ಒಂದು ದಿನ ಬೆಳಿಗ್ಗೆ ರಿಲಾಯನ್ಸ್ ಚಿಕಿತ್ಸಾಲಯಕ್ಕೆ ಸುಮಾರು ಒಂಬತ್ತು ಗಂಟೆ ವೇಳೆಗೆ ಹೋದೆ ಬಹುದಿನ ಅಲ್ಲಿಗೆ ಹೋಗದೇ ಇದ್ದಕ್ಕೋಸ್ಕರ ಹಾಸ್ಯದ ಮಂಗಳಾರತಿ ಮಾಡಿಸಿಕೊಂಡು ತೆಪ್ಪಗೆ ಕುಳಿತೆ ಹಾಸ್ಯದ ಮಂಗಳಾರತಿ ಮಾಡಿಸಿಕೊಂಡು ತಪ್ಪಗೆ ಕುಳಿದೆ ನನ್ನ ವ್ಯಾಧಿಯನ್ನು ವರ್ಣಿಸಿದೆ ಏನೇನಾಗಿದೆ ವರ್ಣನೆ ಮಾಡಿದೆ ಗಂಟೆ ಹತ್ತಾಯಿತು ಹನ್ನೊಂದಾಯಿತು ಹನ್ನೆರಡೂ ಆಯಿತು ಗುಂಡನನ್ನು ನನ್ನ ಕಡೆ ನೋಡಲಿಲ್ಲ ಹನ್ನೆರಡು ಆದ ಮೇಲೆ ಎದ್ದು ಕತ್ತಿನ ಮೇಲೆ ಕೈ ಹಾಕಿ ತಮ್ಮ ಮನೆಗೆ ತಳ್ಳಿಕೊಂಡು ಹೋದರು ಔಷಧಿ ತೊಳಕೆ ಹೋದವರು ಇವರು ಮೂರು ತಾಸು ಕೂಡಿಸಿಬಿಟ್ರು ಇವರು ಬೇಜಾರಾಗ್ಬಿಟ್ಟು ಅಂದ್ರಂತೆ ಏನು ಇಷ್ಟೊತ್ತು ನನ್ನ ಕೊಲೆ ಹಾಕಿಬಿಟ್ಟಿರಲ್ಲ ಎಂದೆ ಅದಕ್ಕೆ ಅವರು ಉತ್ತರ ಕೊಟ್ಟಿದ್ದು ನಿನ್ನ ಮುಖ ವಿಕಾರಗಳನ್ನು ನೀನು ಹೊಟ್ಟೆ ಕ್ಯೂಚಿಕೊಳ್ಳುವುದನ್ನು ನೋಡಿದರೆ ತಾನೇ ನೀನು ರೋಗವಿರೋದು ಗೊತ್ತಾಗುವುದು ನಿನಗೆ ಮಾಡಲೇ ಇಲ್ಲ ಅದು ಗಂಟೆಗೆ ತಾನೇ ಬರೋದು ನೀನು ನಿನ್ನ ಮುಖ ಕಿರಿಚಿಕೊಂಡೆ ಕಿವಿಕೊಂಡೇ ಇಲ್ಲ ನೀನು ಔಷಧಿ ಕೊಡೋದು ಹೇಗೆ ನಾನು ನಿನಗೆ ಏನು ರೋಗ ಅಂದು ಗೊತ್ತಾಗ್ಬೇಕಾದ್ರೆ ನಿನ್ನ ಮುಖ ವಿಕಾರಗಳನ್ನು ನೋಡ್ಬೇಕು ನಾನು ನೋಡಿದ್ರೆ ತಾನೇ ಗೊತ್ತಾಗುವುದು ಎಂದರು ಔಷಧಿ ಕೊಡಲಿಲ್ವಲ್ಲ ಎಂದೇ ನೀನು ಊಟ ಮಾಡುವುದನ್ನು ಅಜ್ಮಾಯಿಷಿ ಮಾಡಿದ ಮೇಲಲ್ಲಿ ಔಷಧ ಮಾತು ನೀನು ಊಟಕ್ಕೆ ಹಾಕಿದ ಮೇಲೆ ನೀನು ಔಷಧಿ ಅಂತ ಮನೆಗೆ ಕರ್ಕೊಂಡು ಹೋದರು ಅವ್ರ ಮನೆಯಲ್ಲಿ ವಾತಾವರಣ ಹೇಗಿತ್ತು ಅಂತ ಹೇಳ್ತಾರೆ ಗುಂಡಣ್ಣನವರು ಜನದಲ್ಲಿ ಜೀವನೋತ್ಸವ ತುಂಬುತ್ತಿದ್ದವರು ಅವ್ರು ಎಷ್ಟೋ ದಿನ ತಮ್ಮ ಮನೆ ಅಡಿಗೆನ ತಾವೇ ಮಾಡುತ್ತಿದ್ದರು ಇದು ತಮ್ಮ ಸ್ವಂತ ಸಂತೋಷಕ್ಕಾಗಿ ಅಡುಗೆ ಮಾಡಿಕೊಳ್ಳೋದು ಇದು ಬೆಳಗ್ಗೆ ಅಡುಗೆ ಮಾಡಿಟ್ಟು ತಮ್ಮ ಕೆಲಸಕ್ಕೆ ಹೋಗಿ ಸುಮಾರು ಹನ್ನೆರಡು ಗಂಟೆ ಹೊತ್ತಿಗೆ ಕೆಲಸ ಮುಗಿಸಿಕೊಂಡು ಬಂದು ಭೋಜನಕ್ಕೆ ಏರ್ಪಾಡು ಮಾಡಿದಾಗ ಹನ್ನೆರಡು ಹದಿನೈದು ಎಲೆ ಹಾಕುತ್ತಿದ್ದರು ಒಬ್ಬರೇ ಊಟ ಮಾಡೋದಿಲ್ಲೇ ಅಲ್ಲ ಹದಿನೈದು ಜನ ಇರೋಕ್ಕೆ ಜೊತೆಗೆ ಯಾವಾಗಲೂ ಪ್ರತಿದಿನವೂ ಅವ್ರಿಗೆ ಅತಿಥಿಗಳೋ ಸ್ನೇಹಿತರೋ ನಾಲ್ಕೈದು ಜನ ಸಹ ಪಂಕ್ತಿ ಇರಬೇಕು ಇದರ ಜೊತೆಗೆ ಮನೆಯವರು ಮುಖ್ಯವಾಗಿ ಮಕ್ಕಳು ಗುಂಡಣ್ಣನವರ ಮನೆ ಪುರಾತನವಾದದ್ದು ಇದು ಶೈಲಿ ಗಮನಿಸಬೇಕಾದದ್ದು ಮುಂದೆ ಘಟನೆ ಬರುತ್ತೆ ಘಟನೆಗೆ ಪೂರಕವಾಗಿ ಕಣ್ಣಿ ಕಟ್ಟು ಹಾಗೆ ಆ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ತಾರೆ ಅದರ ನಾಲ್ಕು ಕಡೆಯೂ ಸಣ್ಣ ಸಣ್ಣ ಮನೆಗಳಲ್ಲಿ ಅವರ ಬಂಧುವರ್ಗದವರ ಸಂಸಾರಗಳು ಸೋದರ ಸೊಸೆಯಂದರು ಚಿಕ್ಕಪ್ಪಂದಿರ ಮಕ್ಕಳು ಚಿಕ್ಕ ತಾತಂದಿರ ಮೊಮ್ಮಕ್ಕಳು ದೊಡ್ಡ ಮಹಾಮಂದಿರ ಅಳಿಯಂದರು ಇತರೆ ಬಂಧುಗಳು ಪುರೋಹಿತರು ಇಂಥವರು ವಾಸವಾಗಿದ್ದರು ದೊಡ್ಡ ಜಾತ್ರೆ ಗುಂಡಣ್ಣ ಕೂಡ ಊಟಕ್ಕೆ ಕೂಡುವ ಹೊತ್ತು ರೋಟಿ ಹೆಂಗೆ ತಮಾಷೆ ಊಟಕ್ಕೆ ಕೂಡುವ ಹೊತ್ತಲ್ಲಿ ಅವರಿಗೆಲ್ಲ ರೂಢಿಯಿಂದ ತಿಳಿದಿತ್ತು ಆದ್ದರಿಂದ ತಮಗೆ ಕರೆ ಬರುವುದಕ್ಕಾಗಿ ಕಾದಿರುತ್ತಿದ್ದರು ಊಟ ಮಾಡಿರ್ತಿದ್ದಲ್ಲ ಯಾರೂ ಗುಂಡಣ್ಣನವರು ಮನೆಯ ಅಡಿಗೆಯನ್ನು ಬಡಿಸಿದ್ದಾದ ಮೇಲೆ ತಾವು ಕುಳಿತು ಗಟ್ಟಿಯಾಗಿ ಏ ಧಾಲಿ ಓ ಬಜ್ಜಿ ಓ ಕಾಳಿ ಓ ಮಾಯಿ ಓ ಮುತ್ತೆ ಓ ಮಾರಿ ಎಂದು ಕೂಗುವರು ಇವರೆಲ್ಲ ಇಟ್ಟ ಹೆಸರು ಅವರಿಗೆ ಅವರ ಧ್ವನಿಯನ್ನು ಕೇಳಿದ ಕೂಡಲೇ ಆಯಾ ಮಹಿಳೆಯರು ತಮ್ಮ ತಮ್ಮ ಪಾತ್ರೆಗಳಲ್ಲಿ ತಮ್ಮ ಪಾಕವನು ತರುವರು ಒಬ್ಬಾಕೆ ಈ ಹೊತ್ತು ಹಾಗಲಕಾಯ ಗೊಜ್ಜು ಎನ್ನುವರು ಇನ್ನೊಬ್ಬ ಆಕೆ ಚಟ್ನಿ ಎನ್ನುವರು ಇನ್ನೊಬ್ಬಾಕೆ ಹುರುಳಿಕಾಯ ಪಲ್ಯ ಎನ್ನುವರು ಮತ್ತೊಬ್ಬ ಆಕೆ ಹಪ್ಪಳ ಎನ್ನುವರು ಎಲ್ಲವೂ ಕೊಂಚ ಕೊಂಚವೇ ಗುಂಡಣ್ಣ ಅದನ್ನೆಲ್ಲ ಒಂದು ಎಲೆಯ ಮೇಲೆ ಹಾಕಿಸಿ ಆ ಒಟ್ಟನ್ನು ತಮ್ಮ ಪಂಕ್ತಿಯಲ್ಲಿದ್ದ ಜನಕ್ಕೆಲ್ಲ ಬಡಿಸುವರು ಕೂತಿದರೆ ಅವರು ಬಡಿಸೋದು ನಂತರ ಮತ್ತು ಅಡಿಗೆಯಲ್ಲಿ ಉಳಿದಿದ್ದ ಪಲ್ಯವನ್ನು ಹುಳಿಯನ್ನು ಆ ಮಹಿಳೆಯರಿಗೆ ಒಬ್ಬೊಬ್ಬರಿಗೂ ಕೊಂಚ ಕೊಂಚ ಪಾತ್ರೆಯಲ್ಲಿ ಹಾಕುವರು ಹೀಗೆ ಗುಂಡಣ್ಣನವರ ನೆರೆ ಅವರ ಅಡಿಗೆ ಅವರಿಗೆ ನೆರೆಹೊರೆಯ ಅಡಿಗೆ ಹೀಗೆ ಭೋಜ್ಯ ವಿನಿಮಯವೂ ಆಗುತ್ತಿತ್ತು ಇದು ಅವ್ರು ತಂದು ಕೊಡೋದು ಇವರು ಅವರು ಕೊಡೋದು ಇದು ಕೆಲಸ ಇದರಿಂದ ಅವರಿಗೆಲ್ಲ ಸಂತೋಷ ಎಲ್ಲರಿಗೂ ಪ್ರೀತಿಯ ಅನ್ಯೋನ್ಯತೆ ಬೆಳೆಯುತ್ತಿತ್ತು ಈ ಭೋಜನ ವಿನಿಮಯದ ಸಮಯದಲ್ಲಿ ಹಾಸ್ಯ ವಿನೋದ ನಗು ಇವೆಲ್ಲ ಜೀವನೋತ್ಸಾಹದ ಸಂಪತ್ತು ಮನುಷ್ಯನ ಬಾಳಿನಲ್ಲಿ ನೋಡಿ ಡಿವಿಜ್ ಹೇಳೋದು ಮನುಷ್ಯನ ಬಾಳಿನಲ್ಲಿ ಈ ನಿರ್ಮಲವು ಹೃತ್ಪೂರ್ವಕವಾದಂತಹ ಪ್ರೀತಿ ವಿನಿಮಯವೇ ಅತ್ಯಂತ ಮಹತ್ವದ ವಸ್ತು ಎಂದು ನಂಬಿದ್ದವರು ಗುಂಡಣ್ಣವರು ಅನಿಸಲ್ವ ನಮಗೆ ಜೀವನದಲ್ಲಿ ಏನಾದರೂ ಆಗಲಿ ನಿರ್ಮಲವಾಗಿರುವಂಥ ನಗೆ ಬರುತ್ತಲ್ಲ ಮನಸ್ಸು ಅವತ್ತು ಎಷ್ಟು ಚೆನ್ನಾಗಿರುತ್ತೆ ಮನಸ್ಸು ಅನಿಸುತ್ತೆ ಅದು ಮುಖ್ಯ ನಂಬ್ಕೊಂಡವರು ನಾನು ಹೇಳಿದ ದಿವಸ ಹೋದ್ನಲ್ಲ ಹೋದ್ ಮನೆಗೆ ಹೋದರಲ್ಲ ಕರ್ಕೊಂಡು ಹೋದರಲ್ಲ ಅವರ ಜೊತೆಗೆ ನಾರದರೂ ಇದ್ದರು ಈ ವ್ಯಕ್ತಿ ಬಗ್ಗೆ ಹೇಳೋದು ಕಷ್ಟ ನನಗೆ ಅದ್ಭುತ ಮನುಷ್ಯ ಅದೊಂದು ಪಾತ್ರನೇ ಅವರೊಬ್ರು ಇವ್ರ ಸ್ನೇಹಿತರು ಅವ್ರು ನಾರದ ಅಂತ ಕರಿತಾ ಇದ್ದರಂತೆ ಅವ್ರ ಕೆಲಸ ಏನು ಅಂದರೆ ತಕರಾರು ತರೋದು ಜೋಡಿಸೋದು ಯಾರ ಹತ್ರ ಹೋಗಿ ನಿಮ್ಮ ಯಜಮಾನ್ರು ಯಾರ ಜೊತೆಗೆ ಹೋಗ್ತಾ ಇದ್ದಾರಲ್ಲ ಇವತ್ತು ಅಂಥೇಳಿ ಬನ್ನಿ ಜಗಳ ಹಚ್ಚೋದು ಹೋಗ್ಬಿಟ್ಟು ಹಂಗೆ ಅಲ್ಲಪ್ಪ ಅದು ಒಂದು ಸಮಾಧಾನ ಮಾಡೋದು ಈ ಕೆಲಸ ಭಾಳ ಮಾಡ್ತಿದ್ದು ಭಾಳ ತಮಾಷೆ ಪಡ್ತೀವರು ಅವ್ರು ನಾರದ್ರಂತೆ ಕರಿತಿದ್ರು ಎಲ್ಲರೂ ಅವರಿದ್ದರು ಜೊತೆಗೆ ನಾವು ಮೂವರು ಗುಂಡಣ್ಣನವರ ಮನೆಯೊಳಗೆ ಹೋಗಿ ಕೈಕಾಲು ತೆಳೆದು ಊಟಕ್ಕೆ ಕುಳಿತೆವು ಅಂದು ಗುಂಡಣ್ಣನವರೇ ಸ್ವಯಂ ಅಡಿಗೆ ಮಾಡಿದ್ದರಂತೆ ಎರಡು ಮೂರು ಬಗೆಯ ಪಲ್ಯಗಳು ಗೊಜ್ಜು ಉಪ್ಪಿನಕಾಯಿ ಅನ್ನ ಎಷ್ಟನ್ನು ಬಡಿಸಿದರು ಇವರು ಅಜೀರ್ಣ ಆಗಿದೆ ಅಂತ ರೋಗಕ್ಕೆ ಹೋಗಿದ್ದಾರೆ ಇವರು ಬಡಿಸಿದ್ದಾರೆ ಊಟ ಪ್ರಾರಂಭ ಮಾಡುವ ಮುಂಚೆ ಗುಂಡಣ್ಣನವರು ಕುಳಿತು ಏಂಜಿನಂತೆ ಅವರ ಮನೆಯ ಸುತ್ತಮುತ್ತಿನ ಮನೆಗಳ ಹೆಣ್ಣು ಮಕ್ಕಳ ಹೆಸರುಗಳನ್ನು ಅಡ್ಡ ಹೆಸರುಗಳನ್ನು ಹಿಡಿದು ಗಟ್ಟಿಯಾಗಿ ಕೂಗಲಾರಂಭಿಸಿದರು ಅವರು ಒಬ್ಬೊಬ್ಬರಾಗಿ ತಮ್ಮ ತಮ್ಮ ಮನೆಗಳಲ್ಲಿ ಮಾಡಿದ್ದ ಪಲ್ಯ ಹುಳಿ ಸೊಪ್ಪು ಚಟ್ನಿ ಹಪ್ಪಳ ಸಂಡಿಗೆ ಇಂಥ ವ್ಯಂಜನ ಪದಾರ್ಥಗಳನ್ನು ತಂದು ಅಲ್ಲಿ ಇಟ್ಟರು ನನಗೆ ಕೈಲಾಸಂ ನೆನಪಾಗುತ್ತೆ ಕೈಲಾಸಂ ಹೇಳ್ತಿದ್ರಂತ ಗುಂಡಣ್ಣನವರು ಅದನ್ನು ಮೇಲೆಗಳಿಗೆ ಹಾಕಿದರು ಊಟಕ್ಕೆ ಪ್ರಾರಂಭವಾಯಿತು ಮೊದಲು ತವ್ವೆಯನ್ನು ತಂದರು ನಾನು ಅಜೀರ್ಣಕ್ಕೆ ಹೆದರಿದವನಾದ್ದರಿಂದ ತವವೆ ಬೇಡ ಎಂದೆ ಗುಂಡಣ್ಣವರು ಏಕೆ ಎಂದರು ನಾನು ಬೇಳೆ ಜೀರ್ಣವಾಗುವುದು ಕಷ್ಟ ಎಂದೆ ಗುಂಡಣ್ಣನವರು ನಾರದ್ರೆ ಏನು ಹೇಳುತ್ತೀರಿ ಎಂದರು ನಾರದರು ಒಬ್ಬರಿದ್ದಾರೆ ಆಗ ನಾರದರು ಈ ರೀತಿ ಹಾಡು ಹೇಳಿದರು ನನ್ನ ತೆಲುಗು ಬರೋಲ್ಲ ಆದರೆ ಈಗ ತಾನು ಸ್ನೇಹಿತರೆ ಕಡೆ ಅದು ಏನು ಅರ್ಥ ಅಂತ ಇಬ್ಬರು ಕೇಳಿದ್ರೆ ಇಬ್ಬರು ಅರ್ಥ ಬೇರೆ ಬೇರೆ ಹೇಳಿಬಿಟ್ಟರು ನನಗೆ ಹೆದರಿಕೆ ಆಗಿತ್ತು ಅಪ್ಪು ಸೊಪ್ಪಲು ಜೇಸಿ ಚಪ್ಪುದೆಬ್ಬಲು ತಿನ್ನಿ ಪಪ್ಪೆ ತಿನ್ನವಲೆರ ಮಂಚಿ ಪಪ್ಪೆ ತಿನ್ನವಲೆರ ಅಂತ ಸಾಲ ಸೋಲ ಮಾಡಿದರೂ ಅಡ್ಡಿ ಇಲ್ಲ ಚಪ್ಪಲಿಯಿಂದ ಏಟು ತಿಂದರೂ ಅಡ್ಡಿ ಇಲ್ಲ ಬೆಳೆ ತಿನ್ನು ಬೇಳೆ ತಿನ್ನು ಅಂತ ಹೇಳ್ತಾರೆ ಈ ಹಾಡು ಕೇಳಿದ ತಕ್ಷಣ ಡಿ ಹೇಳ್ತಾರೆ ನನ್ನ ಹಠ ಮುರಿಯಿತು ಕೆಲವು ತರಕಾರಿಗಳನ್ನು ತಿನ್ನದೇ ಹಾಗೇ ಬಿಟ್ಟಿದ್ದೆ ಗುಂಡಣ್ಣವರು ನೋಡಿ ಅದನ್ನೆಲ್ಲ ತಿನ್ನಬೇಕು ಎಲೆಯಲ್ಲಿ ಏನಾದರೂ ಉಳಿದಿದ್ದರೆ ಅದನ್ನೆಲ್ಲ ಬಳಿದು ತುತ್ತು ಮಾಡಿ ನಿನ್ನ ಬಾಯಲ್ಲಿ ತೂರ್ಕಿಬಿಟ್ಟೇನು ಎಂದು ಹೆದರಿಸಿದರು ಸದ್ದಿಲ್ಲದೆ ಅಷ್ಟನ್ನು ತಿಂದದ್ದಾಯಿತು ಆಮೇಲೆ ಮಲಗುವ ಕೋಣೆಗೆ ಬಂದೆವು ನನ್ನನ್ನು ಮಲಗು ಎಂದರು ನನಗೆ ಮಧ್ಯಾಹ್ನ ನಿದ್ದೆ ಬರುವುದಿಲ್ಲ ಎಂದೆ ಹಾಗಾದರೆ ಎದ್ದು ಕುಳಿತು ಸಾಯಿ ಎಂದು ಶಪಿಸಿ ತಾವು ಮಲಗಿ ಎರಡೂವರೆ ಗಂಟೆವರೆಗೂ ನಿದ್ದೆ ಹೋದರು ಬಳಿಕೆ ಎದ್ದು ನೋಡಿ ಊಟ ಮಾಡಿ ಮಲ್ಕೊಂಡದ್ದಷ್ಟೇ ಎದ್ದು ಮೇಲುಗಡೆ ಚಾವಣಿಗೆ ತಗುಲು ಹಾಕಿದ್ದ ಬುಟ್ಟಿಗಳನ್ನು ಕೆಳಕ್ಕೆಳಿಸಿದರು ಅದರಲ್ಲಿ ಚಕ್ಕುಲಿ ಕೋಡುಬಳೆ ಉಂಡೆಗಳು ಇವುಗಳ ಚೂರುಗಳು ರಾಶಿಯಾಗಿ ಬಿದ್ದಿದ್ದವು ಅವುಗಳು ನನಗೂ ಕೂಡ ಬಂದರು ನಾನು ಬೇಡ ಎಂದೆ ಇದು ಬೇಡದಿದ್ದರೆ ಔಷಧ ಇಲ್ಲ ಎಂದು ಹೆದರಿ ಅದನ್ನು ನುಂಗಿದ್ದಾಯಿತು ಬಳಿಕ ಕಾಫಿ ಬಂತು ನಾನು ಒಂದಿಷ್ಟು ಕುಡಿದು ಗಸಿಯನ್ನು ಬಾಟಲಲ್ಲೇ ಉಳಿಸಿದೆ ನೋಡಿ ಕಣ್ಣಿ ಕಟ್ಟು ಹಾಗೆ ವರ್ಣನೆ ಮಾಡ್ತಾರೆ ಗಸಿಯನ್ನು ಅಲ್ಲೇ ಉಳಿಸಿದೆ ಗುಂಡಣ್ಣನವರು ಅದನ್ನು ನೋಡಿ ಆ ಪಾತ್ರೆಯನ್ನು ನಾರದರ್ಗೆ ಕೈ ಕೊಟ್ಟು ಸಂದೆ ಮಾಡಿ ನನ್ನ ಕತ್ತನ್ನು ಹಿಂದಗಡೆ ಹಿಡಿದು ಬಿಗಿದರು ನಾನು ನೋವಿನಿಂದ ಆ ಎಂದು ಬಾಯಿಬಿಟ್ಟೆ ಆಗ ನಾರದರು ಆ ಗಸಿ ಅಷ್ಟನ್ನೂ ನನ್ನ ಬಾಯಲ್ಲಿ ಬಗ್ಗಿಸಿದರು ಆ ವೇಳೆಗೆ ಮೂರುವರೆ ಗಂಟೆ ಆಗಿತ್ತು ನಾಲ್ಕು ಗಂಟೆಗೆ ನನಗೆ ನೋವು ಬರುವ ಸಮಯ ಗುಂಡಣ್ಣನವರು ಸ್ವಂತ ಗಾಡಿ ಇಟ್ಟಿದ್ದರು ಸಗಸಾದ ಗಾಡಿ ಭರ್ಜರಿ ಕುದುರೆ ಆ ಗಾಡಿಯಲ್ಲಿ ನಾವು ಮೂರು ಕುಳಿತೆವು ಶಂಕರಪುರದ ನಮ್ಮ ಮನೆ ಬಳಿಗೆ ಬರುವಾಗೆ ನಾಲ್ಕು ಗಂಟೆ ಮೀರಿತ್ತು ನೋವಿನ ಸೂಚನೆ ಏನೂ ಇರಲಿಲ್ಲ ನಾನು ಗಾಡಿ ಇಳಿದು ಔಷಧ ಎಲ್ಲಿ ಎಂದು ಕೇಳಿದೆ ಊಟದಲ್ಲಿ ಔಷಧವಾಗಿದೆ ರಾತ್ರಿಗೆ ಔಷಧ ಎಂದೆ ಹಸಿವಾಗ್ದಿದ್ದರೆ ಊಟ ಮಾಡಬೇಡ ಅದೇ ಔಷಧ ಹಸಿವಾಗ್ದಿದ್ದರೆ ಊಟ ಮಾಡಬೇಡ ಅದೇ ಔಷಧ ಎಂದರು ಆ ಹೊತ್ತು ಹೋದ ನೋವು ಇದುವರೆಗೂ ಬಂದಿಲ್ಲ ಅದು ಗುಂಡಣ್ಣನವರ ವಿಶ್ವಾಸದ ಮಹಿಮೆಯೋ ಅಥವಾ ಆ ವಿಚಿತ್ರ ಚಿಕಿತ್ಸೆಯ ಮಹಿಮೆಯೋ ಹೇಳಲಾರೆ ಆದ್ದರಿಂದ ಗುಣವಾದದ್ದು ನಿಶ್ಚಯ ಎಂದು ಪ್ರಮಾಣ ಮಾಡಿ ಹೇಳಬಲ್ಲೆ ಇನ್ನು ಕೊನೆಯದು ಒಂದು ನಿಮಿಷ ಹೇಳಿಬಿಡ ಅದ್ಭುತವಾದ ಪ್ರಸಂಗ ಇದೆ ಅದು ಸ್ವಲ್ಪ ಆಕ್ವರ್ಡ್ ಅನ್ನಿಸ್ತು ಹೇಳಬೇಕಾದ್ರೆ ಅದರ ಅರ್ಥ ಮಾಡಿಕೊಂಡು ತುಂಬ ಚೆನ್ನಾಗಿದೆ ಒಂದು ಪ್ರಸಂಗ ಹೇಳಿ ಇನ್ನೊಂದು ಪ್ರಸಂಗ ನಾಳೆ ಹೇಳ್ತೇನೆ ಒಂದಾನೊಂದು ದಿವಸ ಇದು ತಾವು ಗಮನಿಸಬೇಕಾದ ನಾವೆಲ್ಲರೂ ಅನುಭವಿಸಿದಂಥದ್ದೇ ಇದು ಒಂದಾನೊಂದು ದಿವಸ ಗುಂಡಣ್ಣನವರ ಮನೆಯಲ್ಲಿ ಸಂತೋಷ ಭೋಜನ ಅಂದು ಭವಿಷ್ಯ ಅವರು ಎರಡನೇ ಮಗನ ಉಪನಯನವಿರಬೇಕು ಸುಮಾರು ನೂರು ನೂರು ಜನ ಬಂಧು ಮಿತ್ರರು ಬಂದು ಎಲೆಗಳ ಮುಂದೆ ಕುಳಿತಿದ್ದಾರೆ ನಾರದರು ಇದ್ದ ನಾರದರು ಇದ್ದಾರಲ್ಲ ಅವರು ಅವರು ಅವರು ಬಂದಿಲ್ಲ ಇವರು ಬಂದಿಲ್ಲ ಎಂದು ವರದಿ ಮಾಡುತ್ತಾ ಅಪಾನವಾಯುವು ಬಂದಿಲ್ಲ ಅಂದರು ಗುಂಡಣ್ಣನವರು ಅದು ನೀವು ಹೇಳಿದಾಗ ಬರುತ್ತದೆ ನೀವು ಹೇಳಿದಾಗ ಬರುತ್ತದೆ ಹೇಳಿದ ಮಾತು ಕೇಳಿದ್ದರೆ ಅದಕ್ಕೆ ಆ ಹೆಸರು ಯಾಕೆ ಬರುತ್ತಿತ್ತು ಎಂದು ಕೇಳಿದರು ಜವಾಬ ಕೊಟ್ಟರು ಕೆಲವರು ಇದನ್ನೆಲ್ಲ ಕೇಳಿ ನಗುತ್ತಿದ್ದರು ನನಗೆ ಅರ್ಥವಾಗಲಿಲ್ಲ ಹೀಗ್ಯಾಕೆ ಹೆಸರು ಬಂತು ಎಂದು ಕೇಳಿದೆ ಅದಕ್ಕೆ ಉತ್ತರ ಕೊಟ್ಟರು ಎಷ್ಟು ಚೆನ್ನಾಗಿದೆ ನೋಡಿ ಬೆಪ್ಪೆ ಗೊತ್ತಿಲ್ಲವೇ ಯಾವ ಪದಾರ್ಥವನ್ನು ಒಳಗಿರಿಸಿಕೊಳ್ಳುವುದು ಕಷ್ಟವೋ ಹೊರಗೆ ಬಿಡುವುದು ಅನಿಷ್ಟವೋ ಅದು ಅಪಾನವಾಯು ಒಳಗಿರಿಸಿಕೊಳ್ಳೋದು ಕಷ್ಟವೋ ಹೊರಗೆ ಬಿಡುವುದಕ್ಕೆ ಅನಿಷ್ಠವೋ ಅನಿಷ್ಠವೋ ಅದು ಅಪಾನವಾಯು ಇದನ್ನು ಹೇಳಿ ಹೇಗೆ ತಕ್ಕ ತೊಗೊಂಡೋಗ್ತಾರೆ ನೋಡಿ ನಮ್ಮ ಬಂಧುಗಳಲ್ಲಿ ಅವರು ಇದ್ದಾರಲ್ಲ ಅವ್ರು ಎಂಥವ್ರು ನೀನು ಕಾಣೆಯಾ ಅವರನ್ನು ಕರೆದರೂ ಕಷ್ಟ ಬಿಟ್ಟರೂ ಕಷ್ಟ ಜೊತೆಯಲ್ಲಿ ಇರಿಸಿಕೊಳ್ಳೋರು ಅರ್ಹರಲ್ಲ ಬಿಟ್ಟು ಬಿಡಲು ದೂರದವರಲ್ಲ ಏನು ಮಾಡುವುದು ಅದಕ್ಕೆ ಅಪಾನವಾಯು ಅಂತ ಕರೆದದ್ದು ಅವ್ರನ್ನ ಅದಕ್ಕೆ ಡಿ ವಿಜಿ ಬರೀತಾರೆ ಕೊನೆಗೆ ಈ ಉಪಮಾನದ ಔಚಿತ್ಯವು ಸಾಮಂಜಸವು ಸಂಪೂರ್ಣವಾದದ್ದೆಂದು ನನ್ನ ಮನಸ್ಸಿಗೆ ನೂರಾರು ಸಲ ತೋಲಿ ಬಂದಿದೆ ಅಂತ ನಾಳೆ ಗುಂಡನನ್ನು ಮುಂದುವರಿಸಿ ಎರಡನೇ ಭಾಗಕ್ಕೆ ಹೋಗೋಣ ನಮಸ್ಕಾರ